ಬರೆಯುವಂಥದ್ದು ಇದೆ ಅದು ಮುಖ್ಯ ಬರೆಯೋರ ಬಗ್ಗೆ ಬರೆದಿದ್ದಾರೆ ಅಂತಲ್ಲ ಅವ್ರ ಬಗ್ಗೆ ಬರೆಯುವಂಥದ್ದು ಇನ್ನೂ ಎಷ್ಟೊಂದಿದೆ ಅದನ್ನೆಲ್ಲ ನೆನೆಸಿದ್ದಾರೆ ನನಗೆ ಅನಿಸಿದ್ದು ಹೀಗೆ ಇಂಥ ಮಹನೀಯರ ಜೀವನವನ್ನು ಸ್ವಲ್ಪ ಗಮನಿಸ್ತಾ ಇದ್ದರೆ ನಮ್ಮ ಜೀವನೋದ್ಧಾರಕ್ಕೆ ಒಳ್ಳೆಯದಾಗ್ತದೆ ಅಂತ ಅದಕ್ಕಾಗಿ ಡಿ ವಿ ಜಿ ನೆನೆಸ್ಕೊಂಡು ನೆನೆಸ್ಕೊಂಡು ಬರೆದಿದ್ದಾರೆ ಅಲ್ಲದೆ ಒಂದು ಕಾಕತಾಳೀಯ ಅನ್ಬೋದು ಏನೋ ಗೊತ್ತಿಲ್ಲ ಇವತ್ತಿಗೆ ಒಂಬತ್ತು ದಿವಸದ ಹಿಂದೆ ಆವತ್ತಿನ ದಿವಸನೇ ವಿಶ್ವೇಶ್ವರಯ್ಯನವರು ಕಾಲುವಾದದ್ದು ಏಪ್ರಿಲ್ ಹದಿನಾಲ್ಕು ಅದನ್ನ ನೆನೆಸ್ಕೊಂಡು ಇದೊಂದು ನುಡಿ ನಮನ ಅಂತ ಅನ್ಕೋಬಹುದು ನಾವು ಅವ್ರಿಗೆ ಯಾಕೆಂದರೆ ಅವ್ರ ಬಗ್ಗೆ ಎಷ್ಟು ವಿಚಾರ ಮಾಡಿದರೂ ಸಾಲದು ಅನಿಸುತ್ತೆ ಎಷ್ಟು ಮುಖಗಳನ್ನು ನಾನೊಂದು ಸಲ ಹೇಳ್ತಾ ಇದ್ದೆ ನಾನು ಸ್ಕೂಲಲ್ಲಿದ್ದಾಗ ಹುಡುಗರಿಗೆ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ತಿದ್ವಿ ಪ್ರತಿ ವರ್ಷ ನಾನೊಂದು ಬೇರೆ ಪದ್ಧತಿ ಮಾಡಿದ್ದೆ ಅದಕ್ಕೊಂದು ಪ್ರೊಫೈಲ್ ಆಫ್ ಎ ಸ್ಟೂಡೆಂಟ್ ಅಂತ ಮಾಡೋದು ಅಂತ ಸ್ಟೂಡೆಂಟ್ ಪ್ರೊಫೈಲ್ ಅಂತ ಸ್ಟೂಡೆಂಟ್ ಪ್ರೊಫೈಲಲ್ಲಿ ಏನು ಮಾಡೋದು ಒಂದು ಪುಸ್ತಕ ಕೊಡ್ತಿದ್ವಿ ಅದು ಮೊದಲೇ ಸಲ ಭಾರತದಲ್ಲಿ ಪ್ರಯತ್ನ ಮಾಡಿದಂಥದ್ದು ಪ್ರತಿಯೊಂದು ಮಗು ವರ್ಷ ಮುಗಿಸಿ ಹೋಗುವಾಗ ಅವರ ತಂದೆ ತಾಯಿಗೆ ಒಂದು ಸಣ್ಣ ಬುಕ್ಲೆಟ್ ಕೊಡ್ತಾಯಿದ್ವಿ ಅದರೊಳಗೆ ಸುಮಾರು ಆರುನೂರ ಎಂಬತ್ತು ಪ್ಯಾರಾಮೀಟರ್ಸ್ ಇರೋದು ಕೆಲವು ಕೇಳ್ತಿದ್ರು ಏನು ಇಷ್ಟೊಂದು ಬರೆದಿದ್ದೀರಿ ಪ್ರತಿಯೊಂದು ಮಗು ಬಗ್ಗೆ ಅಂತ ನಾನು ಹೇಳಿದೆ ಈ ಚೈಲ್ಡ್ ಈಸ್ ಅ ಡೈಮಂಡ್ ಈ ಚೈಲ್ಡ್ ಈಸ್ ಅ ಡೈಮಂಡ್ ಆ ಡೈಮಂಡ್ ಹೆಂಗೆ ಗೊತ್ತಾಗುತ್ತೆ ನನಗೆ ಒಂದು ಯಾವುದೋ ಮೌಂಟ್ ಮ್ಯಾಲಿಟ್ ಹಿಂಗೆ ತಿರುಗಿಸಿದಾಗ ಮುನ್ನೂರ ಅರುವತ್ತು ಡಿಗ್ರಿ ತಿರುಗಿಸಿದಾಗ ಅದ್ರ ಮುಖದ ಹೊಳಪುಗಳು ಗೊತ್ತಾಗ್ತದೆ ಬರೀ ಹೀಗೆ ಇಟ್ಟರೆ ಗೊತ್ತೇ ಆಗೋಲ್ಲ ಎಷ್ಟೋ ಸಲ ಅಂದ್ಕೊಂಡಿರ್ತೀನಿ ಮಕ್ಕಳು ನಮಗೆ ಚೆನ್ನಾಗಿ ಗೊತ್ತು ಅಂದ್ಕೊಂಡಿರ್ತೀವಿ ನಿಜವಾಗ್ಲೂ ನಮ್ಮ ಮಕ್ಕಳ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನಮಗೆ ಐ ಹ್ಯಾವ್ ಸೀನ್ ಅವರ್ ಚಿಲ್ಡ್ರನ್ ಓನ್ಲಿ ಆ ಚಿಲ್ಡ್ರನ್ ಸಂಬಡಿ ವುಡ್ ಹ್ಯಾವ್ ಸೀನ್ ದೆಮ್ ಆಸ್ ಎ ಫ್ರೆಂಡ್ ಸಂಬಡಿ ಹ್ಯಾವ್ ಸೀನ್ ಎಮ್ ಎಸ್ ಎ ಟೀಚರ್ ಹೀಗೆ ನಾನು ಹಿಂದಕ್ಕೊಂದು ಆರ್ಟಿಕಲ್ ಬರೆದಾಗ ಹೇಳಿದ್ದೆ ದೇರ್ ಇಸ್ ಅ ರೆಸೋನಾನ್ ಸ್ಟ್ರಕ್ಚರ್ ಅಂತ ನಾನು ಕೆಮಿಸ್ಟ್ರಿ ವಿದ್ಯಾರ್ಥಿ ಆದ್ದರಿಂದ ರೆಸೊನೆನ್ಸ್ ಬಗ್ಗೆ ಹೇಳೋದು ಜಾಸ್ತಿ ರೆಸೊನೆನ್ಸ್ ಅಂದರೆ ಒಂದೇ ವಸ್ತು ನೂರೆಂಟು ರೀತಿಯಲ್ಲಿ ಇರಬಹುದು ಆ ನೂರೆಂಟು ರೀತಿಗಳು ಪ್ರತಿಯೊಂದು ರೀತಿ ಕೂಡ ಆ ಡಿಫೈನ್ ಮಾಡೋದಿಲ್ಲ ವಸ್ತು ಹೀಗೆ ಅಂತ ಹೇಳೋದಿಲ್ಲ ಅದು ನೂರೆಂಟು ಸೇರಿಸಿದಾಗ ವಸ್ತು ಹೇಗೆ ಅಂತ ಪರಿಚಯ ಆಗ್ತದೆ ಅಂತ ಒಂದು ಉದಾಹರಣೆಗೆ ಹೇಳೋದಾದರೆ ಗಾಂಧೀಜಿ ದೊಡ್ಡವರು ಗಾಂಧೀಜಿ ದೊಡ್ಡವರು ಯಾಕೆ ಯಾಕೆಂದರೆ ಭಾಳ ಸಿಂಪಲ್ ಆಗಿದ್ದರು ಬರೀ ಸಿಂಪಲ್ ಆಗಿದ್ದರು ಅಂತ ದೊಡ್ಡವರಾಗಲಿಲ್ಲ ಹಾಗೆ ಸಿಂಪಲ್ ಆದವ್ರು ಬೇಕಾದಷ್ಟು ಜನ ಇದ್ದಾರೆ ಜಗತ್ತಲ್ಲಿ ಅವರು ಸತ್ಯಾಗ್ರಹವನ್ನು ಮಾಡ್ತಾಯಿದ್ರು ಹೌದು ಈಗೂ ಸತ್ಯಾಗ್ರಹ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ ಎಲ್ಲರೂ ಗಾಂಧಿ ಆಗಲಿಲ್ಲ ಅದ್ರ ಜೊತೆಗೆ ನೀತಿವಂತರಾಗಿದ್ದರು ಹೌದು ನೀತಿವಂತರಾದವರು ಕೆಲವರು ಇದ್ದಾರೆ ಗಾಂಧಿ ಆಗಲಿಲ್ಲ ಅಂದರೆ ಯಾವುದೋ ಒಂದರಿಂದ ಗಾಂಧಿನ ಹೇಳೋಕ್ಕಾಗೋದಿಲ್ಲ ಎಲ್ಲ ಗುಣಗಳನ್ನು ಹೇಳಿದಾಗ ಗಾಂಧಿ ಅಂತ ಒಂದಾಗ್ತದೆ ಹಾಗೆ ಒಬ್ಬ ವ್ಯಕ್ತಿಗೆ ಮುಖಗಳು ಹೆಚ್ಚಾದಷ್ಟು ಆ ವ್ಯಕ್ತಿ ವ್ಯಕ್ತಿತ್ವ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಅಂದರೆ ಒಂದೇ ಮುಖ ಅಲ್ಲ ಬಹುಮುಖ ವ್ಯಕ್ತಿತ್ವ ಅಂತ ಹೇಳ್ತೀವಿ ನಾವು ಆ ಬಹುಮುಖಗಳನ್ನು ಪರಿಚಯ ಮಾಡೋದಕ್ಕೆ ಡಿ ವಿಜ್ ಏನು ಮಾಡಿದ್ದಾರೆ ಅಂದರೆ ಅಲ್ಲಲ್ಲಿ ನಿದರ್ಶನ ಕೊಡ್ತಾ ಬೇರೆ ಬೇರೆ ಸಂದರ್ಭಗಳಲ್ಲಿ ವಿಶ್ವೇಶ್ವರಯ್ಯನವರು ಹೇಗೆ ಮಾಡಿದರು ಅಂತ ತೋರಿಸ್ಕೊಂಡು ಹೋಗಿದ್ದಾರೆ ಕೆಲವುಗಳನ್ನು ನೀನು ನೋಡಿದ್ವಿ ನಾವು ಅವರು ಹೇಗೆ ಮಿತಾಶಿಗಳಾಗಿದ್ದರು ಊಟ ಕಮ್ಮಿ ಮಾಡ್ತಾಯಿದ್ರು ಎರಡು ಮೂರು ಸ್ಪೂನ್ ಅಷ್ಟೇ ಮಾಡ್ತಾಯಿದ್ರು ಆರೋಗ್ಯದ ಗುಟ್ಟಾದಾಗಿತ್ತು ಅಂತ ನೋಡ್ತಾ ಇದ್ವಿ ನಮಗೆ ವಿಶ್ವೇಶ್ವರಯ್ಯವ್ರವರು ಅಂದ ತಕ್ಷಣ ಆಕಾರ ಕಣ್ಮುಂದ್ ಬಂದಾಗ ಸೂಟು ಪೇಟ ಕಣ್ಣಿಗೆ ಬಂದಾಗ ಬಹುಶಃ ಅವರು ಧರ್ಮ ಕರ್ಮದ ಬಗ್ಗೆ ಏನು ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ ನಿನ್ನೆ ಒಂದು ಮಾತು ಹೇಳಿದೆ ಮಧ್ಯಾಹ್ನ ಊಟಕ್ಕೆ ಕೂತ್ಕೊಂಡಾಗ ಹೇಗೆ ಅವರು ಜರಿ ಪಂಚೆ ಉಟ್ಕೊಂಡು ಕೂತ್ಕೋತಾಯಿದ್ರು ಎಲ್ಲಿ ಬಾಳೆದೆಲೆ ಊಟ ಮಾಡ್ತಾಯಿದ್ರು ಅಂತ ಅದ್ರ ಜೊತೆಗೆ ಕರ್ಮಗಳಲ್ಲಿ ಕೂಡ ನಂಬಿಕೆ ಇತ್ತು ಅವರಿಗೆ ಅಂತ ಅದನ್ನು ಡಿವಿಜಿಯಸ್ ಚೆನ್ನಾಗಿ ಬರೆದಿದ್ದಾರೆ ಸಾಂಪ್ರದಾಯಿಕವಾಗಿ ಬಂದಿದ್ದ ಶಾಸ್ತ್ರಕರ್ಮಗಳನ್ನು ವಿಶ್ವೇಶ್ವರಯ್ಯವರು ಎಂದೂ ತೊರೆದದ್ದವರಲ್ಲ ಇದು ಯಾರಿಗೆ ಗೊತ್ತಾಗ್ತಿತ್ತು ಗೊತ್ತಾ ತುಂಬ ಹತ್ತಿರ ಇರೋರಿಗೆ ಮಾತ್ರ ಗೊತ್ತು ದೂರಿರೋರಿಗೆ ಅಯ್ಯೋ ಆ ಪರಂಗಿಯವನು ಪರಂಗಿಯವ್ರ ಥರ ಇದ್ದಾನೆ ಹೀಗೆ ಕಾಮೆಂಟ್ ಮಾಡ್ತಾ ಇದ್ರು ಅವರಿಗೆ ಆದರೆ ಹತ್ತಿರ ಇರುವಂಥ ಡಿ ವಿ ಜಿಯವರಿಗೆ ಅವಕಾಶ ಇತ್ತು ನೋಡುವಂಥದ್ದು ಬರೀತಾರೆ ಉಪಕರ್ಮದ ದಿವಸ ಪುರೋಹಿತರು ಉಕ್ಲಪ್ತ ಕಾಲಕ್ಕೆ ಬರಬೇಕು ಮಂತ್ರ ಹೇಳಿ ಯಜ್ಞೋಪವೀತವನ್ನು ಮಂತ್ರಾಕ್ಷತೆ ಮನೆಯ ಮೇಲೆ ಇರಿಸಬೇಕು ಮಾಮೂಲಿನಂತೆ ದಕ್ಷಿಣ ತಾಂಬೂಲುಗಳನ್ನು ಪಡೆದು ತೆರಳಬೇಕು ವಿಶ್ವೇಶ್ವರಯ್ಯನವರು ತಮ್ಮ ಪದ್ಧತಿಯಂತೆ ಹನ್ನೆರಡು ಗಂಟೆಗೆ ಸ್ನಾನ ಮಾಡಿ ಯಜ್ಞೋಪವೀತ ಧಾರಣೆ ಮಾಡಬೇಕು ಶ್ರಾದ್ದಾದಿ ದಿವಸಗಳಲ್ಲಿ ಸಹ ಅವರು ಸ್ವತಃ ಕರ್ಮ ಮಾಡದಿದ್ದರು ಅವರ ತಮ್ಮಂದಿರು ಕರ್ಮ ಮಾಡುತ್ತಿದ್ದಾಗ ವಿಶ್ವೇಶ್ವರನು ಪವಿತ್ರ ಧರಿಸಿಯಲ್ಲಿ ಕುಳಿತಿರುತ್ತಿದ್ದರು ಅಂದರೆ ವಿಶ್ವಾಸ ಇಲ್ಲ ಅಂತಲ್ಲ ಇದೆ ತೋರಿಸ್ತಿರಲಿಲ್ಲ ಅಂತ ವಿಶ್ವೇಶ್ವರನು ಸದಾಚಾರ ವಿಷಯಗಳಲ್ಲಿ ತಪ್ಪಿದವರಲ್ಲ ಸಂಪ್ರದಾಯ ವಿಷಯಗಳಲ್ಲಿ ತಪ್ಪಿದವರಲ್ಲ ಕಣೇ ಮಾತು ಭಾಳ ಚೆನ್ನಾಗಿದೆ ಅವರ ಭಕ್ತಿ ನಿಷ್ಠೆಗಳು ಲೋಕದ ನೋಟಕ್ಕಾಗಿ ನಡೆದವಲ್ಲ ಇದು ಬಹಳ ಮುಖ್ಯ ಅವರ ಭಕ್ತಿ ನಿಷ್ಠೆಗಳು ಲೋಕದಕ್ಕಾಗಿ ನಡೆದವಲ್ಲ ಅವರು ತಮ್ಮ ಮತತತ್ವವನ್ನು ಅಂತರಂಗದಲ್ಲಿ ಕಾಪಾಡಿಕೊಂಡಿದ್ದರು ಅಂತ ನಮ್ಮಲ್ಲಿ ಹೊರಗಡೆ ಆಡಂಬರ ಜಾಸ್ತಿ ಆಗ್ಬಿಡುತ್ತೆ ಒಳಗಡೆ ಕಮ್ಮಿ ಇರುತ್ತೆ ಅದು ರಿವರ್ಸ್ ಆಗಬೇಕು ಅಂತ ಹೊರಗಡೆ ತೋರಿಸಿಕ್ಕೋಸ್ಕರ ಆದರೆ ಪ್ರಯೋಜನ ಇಲ್ಲ ಅದು ಒಳಗಡೆ ಬದಲಾವಣೆ ಆಯಿತಾ ಅಂತ ಒಳಗಡೆ ಬೆಂದಿದೆಯ ವಸ್ತು ಕಬೀರ್ ಭಾಳ ಚೆನ್ನಾಗಿ ಹೇಳ್ತಾರೆ ಇದನ್ನು ಕಬೀರ್ ಹೇಳ್ತಾರೆ ಯಾರೊಬ್ಬರು ಪ ಯಾತ್ರ ಯಾತ್ರೆಗೆ ಹೋಗ್ತೀನಿ ಬರ್ತೀರಾ ಅಂತ ಕೇಳಿದ್ರಂತೆ ಇವರು ಯಾತ್ರೆಗೆ ನಾನು ಬರೋಕ್ಕಾಗಲ್ಲ ಎಂಥ ಹುಚ್ಚಾನೋ ನಾವೆಲ್ಲ ಹೋಗ್ತಾ ಇದ್ದೀವಿ ಧರ್ಮ ಬೆಳೆಸೋ ರೀತಿಯದು ಎಷ್ಟು ಪ್ರಯಾಣ ಮಾಡ್ತೀವೋ ಎಷ್ಟು ತೀರ್ಥಯಾತ್ರೆ ಮಾಡ್ತೀವೋ ಅಷ್ಟು ಒಳ್ಳೆಯದಾಗತ್ತೆ ನಮಗೆ ಅಂತ ನೀವು ಹೋಗಿ ಮಾಡಿ ಅಂದರು ನನ್ನ ಜೊತೆಗೆ ಒಂದು ವಸ್ತು ಕಳಿಸ್ಕೊಡ್ತೀನಿ ಪಾಪ ಭಾಳ ಪಾಪ ಇಷ್ಟ ಇದೆ ಇದು ಅದು ಸ್ವಲ್ಪ ಸರಿ ಆಗ್ತದೆ ನೀವು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರಂತೆ ಒಂದು ಕುಂಬಳಕಾಯಿ ಕೊಟ್ರಂತೆ ನಾನು ಪರವಾಗಿ ನಾನು ತೊಗೊಂಡು ಹೋಗಿ ಅಂತ ಅವ್ರು ಪಾಪ ಕರ್ಕೊಂಡು ಹೋಗಿ ಎಲ್ಲೆಲ್ಲ ಸ್ನಾನ ಮಾಡಿದ್ರೋ ಅಲ್ಲೆಲ್ಲ ಕುಂಬಳಕಾಯಿ ಮುಳುಗಿಸಿ ಆಮೇಲೆ ಪ್ರದಕ್ಷಿಣೆ ಮಾಡಿದಾಗ ಕುಂಬಳಕಾಯಿ ಸೊಂಟಕ್ಕೆ ಕತ್ಕೊಂಡು ಸುತ್ತ ಹಾಡ್ಕೊಂಡು ಊರಿಂದ ಬಂದ ಮೇಲೆ ಅವ್ರ ಮುಂದೆ ಕುಂಬಳಕಾಯಿ ಒಡೆದು ನೋಡಿದ್ರಂತ ಕಬೀರ್ರು ಕೊಳೆತು ಹೋಗಿತ್ತಂತೆ ಹೇಳಿದ್ರಂತೆ ನೋಡಿ ಎಷ್ಟೊಂದು ಪಾಪ ಒಳ್ಳೆ ನೀರು ಹಾಕಿದ್ದೀರಿ ಅದರ ಮೇಲೆ ಎಷ್ಟು ತೀರ್ಥ ಹಾಕಿದ್ದೀರಿ ಅದು ದರಿದ್ರ ಒಳಗಡೆ ಕೊಳತೆ ಹೋಗಿದೆ ಅಂತ ಹೇಳಿದ್ರಂತೆ ಒಳಗಡೆ ಕುಂಬಳಕಾಯಿ ಚೆನ್ನಾಗಿದ್ದರೆ ಸಾಕು ಹೊರಗಡೆ ಏ ನೀರು ಹಾಕಿದ್ರೂ ಒಳಗಿನ ಸತ್ವ ಚೇಂಜ್ ಆಗೋದಿಲ್ಲ ಹಾಗೆ ಅಂತರಂಗದಲ್ಲಿ ತಮ್ಮ ಮತತ್ವವನ್ನು ಕಾಪಾಡ್ಕೊಂಡು ಬಿದ್ದವರು ಅಂತ ಇನ್ನೊಂದು ವಿಷಯ ಇನ್ನೊಂದು ಮುಖ ಡಿ ಇವ್ರದ್ದು ವಿಶ್ವೇಶನ್ ಏನು ಅವ್ರದು ಯಾವಾಗಲೂ ಓದುವಂಥ ವಿಷಯ ಅವ್ರದ್ದು ಓದುವಂಥ ಚಿಂತೆ ಕೊನೆಗೆ ಹೇಳ್ತಾರೆ ಅವರು ತೀರ್ಕೊಳ್ಳೋದಕ್ಕಿಂತ ಒಂದು ವಾರ ಮೊದಲು ಕೂಡ ಹೇಳ್ತಾ ಇದ್ರಂತೆ ಆ ಪುಸ್ತಕ ಅರ್ಧ ಆಗಿಬಿಟ್ಟಿದೆ ಓದ್ಬೇಕಂದ್ರೆ ಕಣ್ಣಿಗೆ ಆಯಾಸ ಆಗ್ತಾಯಿದೆ ದಿನಕ್ಕೊಂದು ಐವತ್ತು ಪುಟ ಓದಬೇಕಂತಿದ್ದೀನಿ ಆಗ್ತಾಯಿಲ್ಲ ಇಪ್ಪತ್ತೇ ಓದ್ತಾ ಇದ್ದೀನಿ ಅಂತ ಎಂದು ನೂರ ಒಂದನೇ ವಯಸ್ಸಿಗೆ ನಾವು ಹನ್ನೊಂದೇ ವಯಸ್ಸಿಗೆ ಓದಲ್ಲ ನೂರ ವಯಸ್ಸಿಗೆ ಹೇಳ್ತಿದ್ರಂತ ದಿನಕ್ಕೆ ಐವತ್ತು ಪುಟ ಓದ್ಬೇಕಂತೇ ಕಣ್ಣಿಗೆ ಆಯಾಸ ಆಗಿ ಪುಟ ಮಾತ್ರ ಓದ್ತೇನೆ ಅಂತ ಡಿ ವಿ ಜೆ ಕೇಳ್ತಾರವರು ವಿಶ್ವೇಶ್ವರಯ್ಯನವರು ಎಷ್ಟೋ ನನ್ನನ್ನು ಕೇಳಿದ್ದುಂಟು ನೀನು ಓದುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದೀಯಾ ಅಂತ ಟಿ ವಿ ಜಿ ಕೇಳೋದಂತೆ ಈಗೇನು ಓದುತ್ತಿದ್ದಿ ಬರೀ ಹ್ಞೂ ಅಂದ್ರೆ ಇಲ್ಲ ಹೇಳ್ಬೇಕೇನು ಈಗ ಅಂತ ಪ್ರತಿದಿನವೂ ಅವ್ರು ಹೇಳ್ತಾರಂತೆ ಪ್ರತಿದಿನವೂ ಮನುಷ್ಯನು ಬೆಳಗ್ಗೆಯೋ ಸಂಜೆಯೋ ಒಂದು ಅರ್ಧ ಗಂಟೆ ಹೊತ್ತಾದರೂ ಈ ಮಾತು ಎಷ್ಟು ಚೆನ್ನಾಗಿದೆ ಅರ್ಧ ಗಂಟೆ ಹೊತ್ತಾದರೂ ಜೀವೋತ್ಕರ್ಷಕ್ಕೆ ಸ್ಫೂರ್ತಿ ಕೊಡುವ ಸದ್ಗ್ರಂಥವನ್ನು ಓದಬೇಕು ಪುಸ್ತಕ ಓದೋದಲ್ಲ ಯಾವ ಪುಸ್ತಕ ಅಂತ ಜೀವೋತ್ಕೃಷ್ಟಕ್ಕೆ ಸ್ಫೂರ್ತಿ ಕೊಡುವ ಸದ್ಗ್ರಂಥವನ್ನು ಓದಬೇಕು ಸದ್ಗ್ರಂಥದ ಅವಲೋಕನದ ಅಭ್ಯಾಸವಿಲ್ಲದಿದ್ದರೆ ಬಾಳು ಗುರಿ ತಪ್ಪೀತು ಅಂತ ಅವರು ಎಷ್ಟು ಮೆಟಿಕ್ಯುಲಸ್ ಆಗಿದ್ದರು ಗ್ರಾಮರ್ ಬಗ್ಗೆ ಅಥವಾ ಬರವಣಿಗೆ ಬಗ್ಗೆ ಅಂದರೆ ಒಂದು ಘಟನೆ ಬರ್ತದೆ ಅವ್ರು ಯಾರೋ ಪರಿಚಯದವ್ರೊಬ್ಬರು ಮದ್ರಾಸಕ್ಕೆ ಹೊರಟಿದ್ದರಂತೆ ಹೊರಟಾಗಿ ವಿಶ್ವೇಶ್ವರನ ಕೇಳಿದ್ರಂತೆ ಮದ್ರಾಸ್ಗೆ ಹೋಗ್ತಾ ಇದ್ದೀನಿ ಏನು ತರಬೇಕಾ ಅಲ್ಲಿಂದ ಅಂತ ಕೇಳಿದ್ರಂತೆ ಯಾವಾಗದು ನೂರನೇ ವರ್ಷ ಮೋಸ್ಕೊಂಡ ವಿಶ್ವೇಶ್ವರಯ್ಯನವರಿಗೆ ನೂರನೇ ವರ್ಷ ಇದ್ದಾಗ ಮದ್ರಾಸ್ಗೆ ಹೋಗ್ತಾ ಏನು ತರಬೇಕಾ ಅಂತ ಕೇಳಿದ್ರಂತೆ ಇವ್ರು ಹೇಳಿದ್ರಂತೆ ಮೌಂಟ್ ರೋಡಿಗೆ ಹೋಗಿ ಒಳ್ಳೆ ಪುಸ್ತಕ ಅಂಗಡಿಯಲ್ಲಿ ಹೊಸಾದೊಂದು ಇಂಗ್ಲೀಷ್ ಡಿಕ್ಷನರಿ ಕೊಂಡ್ಕೊಂಬಾ ಮಾಡ್ರನ್ ಡಿಕ್ಷನರಿ ಅಂತ ಹೇಳಿದ್ರಂತೆ ನೂರನೇ ವಯಸ್ಸಿಗೆ ಡಿಕ್ಷನರಿ ಬೇಕು ಅವರಿಗೆ ಹೊಸ ಡಿಕ್ಷ್ನರಿ ತೊಗೊಂಡ್ಬಾ ಅಂತ ಹೇಳಿದ್ರಂತೆ ಅಂದರೆ ಅದು ಓದುವಂಥ ಇದೆಯದೆಯಲ್ಲ ಹಪ್ಪ ಇದೆಯಲ್ಲ ಇದು ನೋಡಿದಾಗ ನನಗನಿಸುತ್ತೆ ಇವರು ಎನ್ಲೈಟೆಂಡ್ ಸೋಲ್ ಅಂತ ಹೇಳ್ತೀವಲ್ಲ ನಾವು ಎನ್ಲೈಟೆಂಡ್ ಸೋಲಾಗಿ ಮಹಾಜ್ಞಾನಿಗಳಾಗಬೇಕಾದ್ರೆ ಕಾಡಿಗೆ ಹೋಗಬೇಕು ಅಂತೇನಿಲ್ಲ ಸನ್ಯಾಸ ಆದಬೇಕು ಅಂತಿಲ್ಲ ಇದು ಸೋಟಲ್ಲಿದ್ದುಕೊಂಡು ಸನ್ಯಾಸಿ ಆದಂಥವ್ರು ಅದು ಏನು ತತ್ಪರತೆ ಅದು ಓದೋ ವಿಚಾರ ನೂರನೇ ವಯಸ್ಸಿಗೆ ಆ ಇರಬೇಕು ಅಂತ ಅವರಿಗೆ ಸಮಯ ವೇಸ್ಟ್ ಮಾಡೋದು ಅಂದರೆ ಅದು ಬೇಜಾರಾಗ್ತಿತ್ತಂತೆ ಒಂದು ಕ್ಷಣ ಕೂಡ ವೇಸ್ಟ್ ಮಾಡೋರಲ್ಲ ಅವರು ಒಂದು ಘಟನೆ ಬರೀತಾರೆ ಡಿ ವಿ ಜಿ ಒಂದು ಸಾರಿ ನಾನು ಚಿಕ್ಕಬಳ್ಳಾಪುರದ ಕಡೆಗೆ ಹೋಗಿ ಮುದ್ದೇನಹಳ್ಳಿ ಪ್ರಾಂತ ಸುತ್ತಾಡಿ ಬಂದಿದ್ದೆ ಡಿ ವಿ ಬಂದಿದ್ದಾರೆ ಒಂದೆರಡು ವಾರದೊಳಗೆ ವಿಶ್ವೇಶ್ವರಯ್ಯನವರನ್ನು ಕಂಡಾಗ ನಾನು ಹೇಳಿದೆ ನಾನು ನಿಮ್ಮ ಊರಿಗೆ ಹೋಗಿದ್ದೆ ಅವರೂರಲ್ವ ಮುದ್ದೇನಹಳ್ಳಿಗೆ ನಿಮ್ಮ ಊರಿಗೆ ಹೋಗಿದ್ದೆ ಅಲ್ಲಿ ಯಾರೋ ಮುದುಕರು ಒಂದು ಕಾಗದವನ್ನು ತೋರಿಸಿ ಅದರಲ್ಲಿದ್ದುದು ನಿಮ್ಮ ತಂದೆಯವರ ಕೈಬರಹ ಎಂದು ಹೇಳಿದರು ಇವರು ತಂದೆಯವ್ರ ಕೈಬರಹ ಅಂತ ತೋರಿಸಿದ್ರಂತೆ ಇವ್ರ ಪಾಪ ಅವ್ರು ಖುಷಿಯಾಗತ್ತೆ ಅಂದ್ಕೊಂಡು ಕೇಳಿದರು ಇವರೇನು ಸೀರಿಯಸ್ ಆಗಿ ನೋಡಲಿಲ್ಲ ನೀನು ಅದನ್ನು ನೋಡಿದೆಯಾ ಅಂತ ಕೇಳಿದ್ರಂತೆ ಹೌದು ನೋಡಿದೆ ಎಂದ್ರಂತೆ ಇವ್ರು ಏನು ಬರುತ್ತಿದ್ರು ಅದರಲ್ಲಿ ಅಂತ ಇವ್ರು ಕೇಳಿದರು ವಿಶ್ವೇಶ್ವರಯ್ಯನವರು ಅದಕ್ಕೋದಂತೆ ಉಪನಿಷತ್ ವಾಕ್ಯಗಳನ್ನು ಬರೆದಿತ್ತು ಬ್ರಹ್ಮವಿದಾತ್ಮೋತಿ ಇತ್ಯಾದಾಗಿ ಉಪನಿಷತ್ ವಾಕ್ಯಗಳನ್ನು ಬರೆದಿದ್ರು ಅಂತ ಹೇಳಿದ್ರಂತೆ ಅದಕ್ಕೂ ತರ ಎಷ್ಟು ಚೆನ್ನಾಗಿದೆ ಅಂಡ್ ವಿಶ್ವೇಶ್ವರಯ್ಯನವ್ರದ್ದು ಅವ್ರು ಹೇಳ್ತಾರೆ ಅವ್ರು ಏನೇನೋ ಮಾಡ್ಕೊಳ್ತಾ ಇದ್ರು ದ್ಯಾಟ್ ಜಂಟ್ಲ್ ಮನ್ಯೂನು ದ್ಯಾಟ್ ಜಂಟ್ಲ್ ಮನ್ಯೂನು ಅಂದ್ಬಿಟ್ಟು ಬೆಳಗ್ಗೆ ಐದು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಏನೇನೋ ಹೇಳ್ಕೋತಾಯಿದ್ರು ಬೆಳಿಗ್ಗೆ ಐದರಿಂದ ಹನ್ನೊಂದು ಗಂಟೆವರೆಗೆ ಏನೇನೋ ಹೇಳ್ಕೊತಾ ಇದ್ರು ಆರು ಗಂಟೆ ಹೊತ್ತು ವೇಸ್ಟು ಅಂದು ನಕರು ವೇಸ್ಟು ಒಂದು ನಕರು ನೋಡಿ ಯಾರಿಗೇನು ಅನ್ಸುತ್ತೆ ಹೇಳಿ ಅಪ್ಪನ ಬಗ್ಗೆ ಮರ್ಯಾದೆ ಇಲ್ಲ ಅಂತ ಅನ್ಸುತ್ತಲ್ಲ ಮಾತು ಕೇಳಿದರೆ ಅವ್ರು ಹಾಗಲ್ಲ ಹೇಳಿದ್ದು ಅದು ಆರು ಗಂಟೆ ಬಂದ್ಕೊಂಡ್ರೆ ಏನು ಪ್ರಯೋಜನ ಮಂತ್ರ ಅಂದ್ಕೊಂಡ್ರೆ ಅಂತ ಅದಕ್ಕೆ ಡಿ ವಿ ಜಿ ವಾಪಸ್ ಕೊಟ್ಟರೆ ಅಂತ ತಿರುಮಂತ್ರ ಹಾಗೆ ಅವರು ವೇಸ್ಟ್ ಮಾಡಿದ್ರೆ ಫಲವನ್ನು ಇವತ್ತು ನಾವು ಹೊತ್ತು ಅನುಭವಿ ಸಂತೋಷಪಡ್ತಾ ಇದ್ದೀವಿ ಅಂದ್ರಂತೆ ಅವರು ವೇಸ್ಟ್ ಮಾಡಿದ್ರಲ್ಲ ಅದ್ರ ಅನುಭವವನ್ನು ನಾವೀಗ ಫಲ ಹೊತ್ತು ಸಂತೋಷ ಪಡ್ತಾಯಿದ್ದೀವಿ ಈಗ ಅಂದ್ರಂತೆ ಏನದು ವಾಟ್ ಈಸ್ ಇಟ್ ಅಂತ ಕೇಳಿದ್ರಂತೆ ಅದಕ್ಕೆ ಹೇಳ್ತಾರೆ ಅವರು ನಾನು ಕೈಯನ್ನು ಅವರ ಕಡೆಗೆ ತಿರುಗಿಸಿ ಹೇಳಿದೆ ವಿಶ್ವೇಶ್ವರ ಕಡೆ ತಿರುಗಿಸಿ ಹೇಳಿದ್ರಂತೆ ಕೃಷ್ಣರಾಜಸಾಗರ ಭದ್ರಾವತಿ ಸ್ಟೀಲ್ ಫ್ಯಾಕ್ಟ್ರಿ ಅವರ ವೇಸ್ಟ್ ಅಂತಿರಲ್ಲ ಅವರ ವೇಸ್ಟ್ ಮಾಡಿದ್ದಕ್ಕೆ ನಿಮ್ಮಂಥ ಮಗ ಬಂದ ನಿಮ್ಮಿಂದ ಇಷ್ಟೆಲ್ಲ ಆಯಿತು ಅಂತ ಹೇಳೋದಕ್ಕೆ ಹೋದರು ಡಿ ನಾನು ವಾಕ್ಯ ಮುಗಿಸಲು ಕೂಡ ಅವರು ಅವಕಾಶ ಕೊಡದೆ ಹೇಳಿದರು ಅದೆಲ್ಲ ಸರಿಯಪ್ಪ ಈಗ ನಾವೇನಾಗಿದ್ದೇವೆ ಎಷ್ಟು ಅದ್ಭುತ ಮಾತದು ಇದು ಯಾವತ್ತೂ ವಿಶೇಷವನ್ನು ಕೊರಿತಿರುವಂಥ ಮಾತು ಆವತ್ತೆಲ್ಲ ಚೆನ್ನಾಗಿತ್ತು ನಿಜ ಈಗೇನಾಗಿದ್ದೇವೆ ನಾವು ಅಂತೆ ಮುಂದೆ ಇವರು ಡಿ ವಿ ಜಿ ಬಿಡಲಿಲ್ಲ ಉತ್ಸಾಹದಲ್ಲಿದ್ದರಲ್ಲ ಇವರು ಹೇಳಿದ್ರಂತೆ ನಾನು ಉತ್ಸಾಹದಿಂದ ವಾಕ್ಯ ಸರಣಿಯನ್ನು ಮುಂದುವರೆಸಿದೆ ಅಂತ ಹೇಳಿದ್ರಂತೆ ಪ್ರೊಫೆಸರ್ ಜಾಲಿ ಎಂಬ ಜರ್ಮನ್ ವಿದ್ವಾಂಸ ಹಿಂದೂ ಧರ್ಮ ಗ್ರಂಥಗಳನ್ನು ಕುರಿತು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಲೆಕ್ಚರ್ ಕೊಟ್ಟ ಸೀರೀಸ್ ಆಫ್ ಲೆಕ್ಚರ್ಸ್ ಕೊಟ್ಟ ಅವನು ಅದರಲ್ಲಿ ಏನು ಬರೆದಿದ್ದ ಅಂದರೆ ರಘುನಂದನ ನಂದ ಪಂಡಿತ ಮೊದಲಾದ ನಿಬಂಧಕಾರರ ಚರಿತ್ರೆಯನ್ನು ಸಂಕ್ಷೇಪ್ತವಾಗಿ ಹೇಳಿದ್ದಾನೆ ದೊಡ್ಡ ದೊಡ್ಡ ಸ ಜೀವನ ಚರಿತ್ರೆಯನ್ನು ಹೇಳಿ ಆ ಮಹಾಪಂಡಿತರೇನಿದ್ದರಲ್ಲ ರಘುನಂದನಾನಂದ ಪಂಡಿತ ಅಂಥವರು ಅವರು ಎಂಟೆಂಟು ಒಂಬತ್ತು ತಲೆಮಾರುಗಳವರೆಗೆ ಎಲ್ಲರೂ ಪಂಡಿತರಾಗಿದ್ದರು ಅಂತ ಸಾಮಾನ್ಯವಾಗಿ ಪಂಡಿತ ಪುತ್ರ ಅಂತ ಹೆಸರು ಅಪ್ಪ ಭಾಳ ಬುದ್ಧ ಅಂತ ಇದ್ರೆ ಮಗ ಅಂತ ಒಂದು ತಂಬಿಕೆ ಇತ್ತು ಇವರು ಹಾಗಲ್ಲ ಎಂಟೆಂಟು ಒಂಬತ್ತು ತಲೆಮಾರುಗಳವರೆಗೆ ಅವರೆಲ್ಲ ಮಹಾಪಂಡಿತರಾಗಿದ್ದು ವಾಸರಾಗಿದ್ದರು ಅಂತ ಅದು ಬರೆದಿದ್ದಾರೆ ಈ ಪರಂಪರೆಯಲ್ಲಿ ಪ್ರತಿಯೊಬ್ಬನೂ ಮೂರು ನಾಲ್ಕು ಶಾಸ್ತ್ರಗಳಿಗೆ ಅಧಿಕಾರಿಯಾಗಿ ಪ್ರಮಾಣಭೂತವಾದ ಗ್ರಂಥಗಳನ್ನು ಬರೆದಿದ್ದಾನೆ ಹೀಗೆ ನಾನಾ ಪ್ರಕರಣಗಳನ್ನು ಕುರಿತು ಸ್ವತಂತ್ರ ವಿಚಾರ ರಚನೆ ಮಾಡಿದ್ದಾನೆ ಇದು ವಂಶ ಪಾರಂಪರ್ಯದ ಪ್ರಭಾವ ಇವ್ರಿಗೇನು ಹೇಳಬೇಕಾಗಿತ್ತು ಅಂಥವ್ರ ಮಗ ನೀವು ದೊಡ್ಡವರಾದ್ರಿ ಅಂತ ಹೇಳಬೇಕಾಗಿತ್ತು ಡಿ ವಿ ಅದಕ್ಕೆ ವಂಶ ಪ್ರಭಾವ ಇಂಥದ್ದು ಇನ್ಯಾವ ದೇಶದಲ್ಲೂ ಕಾಣೋದಿಲ್ಲ ಇವರು ಹುಡುಗರಲ್ಲ ಇನ್ನು ತರುಣ್ರಿ ಅವರು ಆವೇಶದಿಂದ ಹೇಳ್ತಾ ಇದ್ದಾರೆ ಇಂಥದೆಲ್ಲೂ ಕಾಣಲ್ಲ ಹೀಗೆಂದು ಪ್ರೊಫೆಸರ್ ಜಾಲಿ ವಂಶ ಮಹಿಮೆಯನ್ನು ಕೊಂಡಾಡಿದ್ದಾನೆ ಇದಕ್ಕೇನು ಹೇಳ್ತೀರಿ ಅಂತ ಕೇಳಿದ್ರಂತೆ ವಿಶ್ವೇಶ್ವರಯ್ಯನವರು ಯಾವಾಗಲೂ ಆ ಥರ ತೋರಿಸೋರಲ್ಲ ವಿಶ್ವೇಶ್ವರಯ್ಯನವರು ಮತ್ತೆ ತಮ್ಮ ಪಲ್ಲವಿಗೆ ಹಿಂತಿರುಗಿದರು ಅದೆಲ್ಲ ಸರಿ ಈಗ ನಾವೇನಾಗಿದ್ದೇವೆ ಹಿಂದಿಂದೆಲ್ಲ ಅವರು ನಂದ ಪಂಡಿತ ರಘುನಂದನ ಹೇಳಬೇಡ ಈಗ ನಾವೇನಾಗಿದ್ದೇವೆ ಹೇಳು ಮೊದಲಿಗೆ ದಿನ ಹಿಂದೆ ವಿ ಪಿ ಹಾಕಿದೆ ಪ್ರಶ್ನೆ ಇದೆ ತಾನೆ ನಿನ್ನೆ ನೋಡಿದ್ವಲ್ಲ ಏಕಾದಶಿ ಮಹಾತ್ಮೆ ಬಗ್ಗೆ ಅವರು ಮಾಧವರಾವ್ ಹೇಳೋಕ್ಕೆ ಪುರಾಣದಲ್ಲಿ ಹೀಗಿದೆ ಹೀಗಿದೆ ಅಂತ ಹೇಳಿದಾಗ ವಿಶ್ವೇಶ್ವರಯ್ಯನವರು ಕೇಳಿದ್ದರಲ್ಲ ಅವರಿಗೆ ಹೌದಪ್ಪ ಅಲ್ಲಿ ನೋಡಿ ಮಕ್ಕಳು ಕೂತಿದ್ದಾರೆ ಕುರ್ಚಿಲು ಹರಕಲು ಬಟ್ಟೆ ಹೊಟ್ಟೆ ಕೂಳಿಲ್ಲ ಕಂಗಾಲಾಗಿ ಅರಚಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಪುರಾಣದಲ್ಲಿ ಏನಾದರೂ ಹೇಳ್ತದೋ ಹಿಂದಿಂದ ಹೇಳ್ಬೇಡಿ ಈಗೇನಾಗಿದೆ ಅಂತ ಹೇಳಿದ್ರಂತೆ ಅದಕ್ಕೆ ನಮ್ಮ ಅಜ್ಜ ಹೇಳೋರು ಕೆಲವರು ಹೇಳ್ಕೊತಾ ಇದ್ದರಂತೆ ಜೋರಾಗಿ ಹೇಗುತ್ತೆ ನಮ್ಮ ಹಿರಿಯರಿದ್ದರಲ್ಲ ನಮ್ಮ ಅಜ್ಜ ಆನೆ ಮೇಲೆ ಅಡ್ಡಾಡ್ತಾ ಇದ್ದಾರೆ ಯಾವಾಗಲೂ ಆನೆ ಬಿಟ್ಟು ಇಳ್ದವರಲ್ಲ ಅಷ್ಟು ದೊಡ್ಡವರು ನಮ್ಮ ತಂದೆ ಕುದುರೆ ಮೇಲೆ ಹೋಗೋರು ಸವಾರಿ ಹೋದಾಗಲ್ಲ ಕುದುರೆ ಮೇಲೆ ಹೌದಪ್ಪ ನಿನ್ನ ಹಣೆ ಬಾರ ಏನು ಕಾಲಲ್ಲಿ ಚಪ್ಪಲಿ ಇಲ್ಲ ಅಂತ ಅದನ್ನೇ ನೆನ್ಸ್ ಕೂತ್ಕೋಬೇಡ ನಮ್ಮ ಅಜ್ಜ ಆನೆ ಮೇಲೆ ಹೋಗ್ತಾಯಿದ್ರು ತಂದೆ ಕುದುರೆ ಮೇಲೆ ಹೋಗ್ತಿದ್ದರು ನೀಚಪ್ಪ ನೀನು ನಡೆಯೋ ಏನು ಹಾಕ್ಕೊಳ್ಳೋಕ್ಕೆ ಚಪ್ಪಲಿ ಇಲ್ಲ ಅಂತ ಇದನ್ನೇ ಬೇಂದ್ರೆ ಭಾಳ ತಮಾಷೆಗೆ ಹೇಳೋರು ಈಗ ವೀರಾವೇಶದಿಂದ ನಮ್ಮಲ್ಲಿ ನವಂಬರ್ ಫಸ್ಟ್ ಬಂದ ತಕ್ಷಣ ರಾಜ್ಯೋತ್ಸವ ಸ್ವಲ್ಪ ತಲೆಗೇರ್ಬಿಡುತ್ತೆ ಜಾಸ್ತಿ ಅಲ್ಲಿವರು ಸ್ವಲ್ಪ ಮರೆತು ಹೋಗಿರುತ್ತೆ ಜೋರಾಗಿಬಿಟ್ಟು ವೀರಭಾರತ ಮಾತೆಯ ಪುತ್ರರು ನಾವೆಲ್ಲ ವೀರಭಾರತ ಮಾತೆಯ ಪುತ್ರರು ಅಂತ ಬೇಂದ್ರೆ ಹೇಳೋರು ಅಯ್ಯೋ ಹಂಗೆ ಅನ್ಬ್ಯಾಡ್ರೋ ಬೇಂದ್ರೆ ಹೇಳೋರು ಹಾಗನ್ಬ್ಯಾಡ್ರ್ರು ವೀರ ಭಾರತ ಮಾತೆಯ ಪುತ್ರ ಆಗಬೇಡ್ರಪ್ಪ ಭಾರತ ಮಾತೆ ವೀರ ಇದ್ದಾಳೆ ಯಾಕೆ ಭಾರತ ಮಾತೆಯ ವೀರಪುತ್ರರಾಗ್ರಿ ಅಂತ ಎಲ್ಲರೂ ಹೇಳ್ಕೊಳ್ಳೋದು ವೀರ ಭಾರತ ಮಾತೆಯ ಪುತ್ರರು ಭಾರತ ಮಾತೆ ವೀರ ಇದ್ದೇ ಇದ್ದಾಳೆ ಕರೆಕ್ಟು ವೀರ ಭಾರತ ಮಾತೆ ಪುತ್ರ ಪುತ್ರ ಅಷ್ಟೇ ಆದ್ರಿ ನೀವು ಬರೀ ಆದರೆ ಬಂದು ಭಾರತ ಮಾತೆಯ ವೀರಪುತ್ರ ಆಗಬೇಕು ಅಂತ ಅಂದರೆ ಟುಡೇ ವಾಟ್ ಈಸ್ ದ ಪೊಸಿಷನ್ ಇವತ್ತೇನಾಗಿದೆ ಅಂತ ಒಂದು ಸ್ಪೀಚ್ ಇದೆ ಅದು ನಾನು ಇವತ್ತು ಬೆಳಗ್ಗೆ ತೊಗೊಂಡ್ಬಂದಿದ್ದೀನಿ ಇದು ಸಿಕ್ಕಿರುವಂಥದ್ದು ಅಪರೂಪದ ಸ್ಪೀಚ್ ಅದು ಹೇಗೆ ಸೆಂಟ್ರಲ್ ಕಾಲೇಜಲ್ಲಿ ವಿಶ್ವೇಶ್ವರವ್ರು ಮಾಡಿದಂಥ ಭಾಷಣದ ವರದಿ ಇದು ಮಾರ್ಚ್ ಹದಿನಾರು ಸಾವಿರದ ಒಂಬೈನೂರ ಹನ್ನೆರಡು ಅವ್ರು ಮಾಡಿದಂಥ ಭಾಷಣದ ಪ್ರತಿ ಬರ್ಕೊಂಬಂದಿದ್ದೀನಿ ಇವತ್ತು ನಾನು ಎಷ್ಟು ಚೆನ್ನಾಗಿ ಬರೀತಾರೆ ಸ್ಪಷ್ಟವಾಗಿ ಬರೀತಾರೆ ಅಂದರೆ ನಮ್ಗೆ ಯಾಕೆ ತೊಂದರೆ ಆಗಿದೆ ನಮ್ಮ ದೇಶಕ್ಕೆ ಏನು ಬರೀತಾರೋರು ಆ್ಯಸ್ ಕಂಪೇರ್ಡ್ ವಿತ್ ಯುರೋಪ್ ಅವ್ರ ಕ್ಲೈಮೇಟ್ ಆ್ಯಂಡ್ ಟ್ರೆಡಿಷನ್ಸ್ ಆಲ್ ಪ್ರೀಡಿಸ್ಪೋಸಸ್ ಟು ಎ ಲೈಫ್ ಆಫ್ ಇನ್ ಆ್ಯಕ್ಷನ್ ಆ್ಯಂಡ್ ಈಸ್ ನಾವು ಕೆಲಸ ಮಾಡೋದಿಲ್ಲ ಬರೀ ಮಾತಾಡ್ತಾಯಿದ್ದೀವಿ ಈಸ್ we are influenced either by religious sentiment class patriotism or belief in kismat daivanta whereas the activities of western nations rest on economic basis monde konega baritare we cannot afford to ignore scientific discoveries which have almost vivified material nature past ideals were for past lives past ideals were for past times we must adopt ourselves to the everlasting conditions of existence Or, to be ಆರ್ ಟು ಬಿ ಕಂಟೆಂಟ್ ಟು ಬಿ ಲೆಫ್ಟ್ ಬಿಹೈಂಡ್ ದ ರೇಸ್ ಫಾರ್ ಮಟೀರಿಯಲ್ ಪ್ರಾಸ್ಪಾರಿಟಿ ಇದು ಆವಾಗ ಹನ್ನೆರಡನೇ ಸ್ವೀಗ್ ಬರೆದಿದ್ದುದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಾವು ಬರೀ ಹಿಂದಿನಿಂದಲೇ ಹೇಳ್ಕೊಂಡು ಕೂತ್ವಿ ಇದೇ ಮಾತನ್ನು ವಿವೇಕಾನಂದರು ಹೇಳ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಯಾಕೆ ಬಂದು ಹೋಗಲಿಲ್ಲ ಅಂದರೆ ನಾವು ಹಿಂದಿನದನ್ನೇ ಹೇಳ್ಕೊಂಡು ಕೂತ್ಕೊಂಡ್ವಿ ಬದಲಾಯಿಸ್ಲಿಲ್ಲ ನಾವು ಬದಲಾಯಿಸ್ಲಿಕ್ಕೆ ಮನಸ್ಸು ಬರಲಿಲ್ಲ ನಮಗೆ ಹಿಂದಿನವರು ದೊಡ್ಡವರಾಗಿದ್ದರು ಓ ಮೈತ್ರಿ ಕಾಲ ಇದು ಗಾರ್ಗಿ ಇದ್ದಂಥ ಕಾಲ ವಶಿಷ್ಠರಿದ್ದಂಥದ್ದು ವಿಶ್ವಾಮಿತ್ರ ಇದ್ದಂಥ ಕಾಲ Swami ಸ್ವಾಮಿ ಈಗ ಯಾರಿದ್ದೀರಿ ಅದನ್ನು ಹೋಲಿಸಲಿಲ್ಲ ನಾವು ಅವರ ಭ್ರಮೆಯಲ್ಲೇ ಜೀವನ ಕಳೆದು ಬಿಟ್ಟಿವಿ ಅಂತ ಅದಕ್ಕೆ ಹೇಳ್ತಾರೆ ವಿ ಹ್ಯಾವ್ ಸ್ಪೆಂಡ್ ಅವರ್ ಟೈಮ್ in ದ್ಯಾಟ್ ಅದನ್ನು ಹೇಳಿದರು ಇದೆಲ್ಲ ಹೇಳಿದ ಮೇಲೆ ವಿಶ್ವೇಶ್ವರಯ್ಯನವರು ತಮ್ಮ ಸಂಬಂಧಿಕರ ಬಗ್ಗೆ ಬಂಧುಗಳ ಬಗ್ಗೆ ಪ್ರೀತಿ ಇಟ್ಕೊಂಡು ತುಂಬ ಪ್ರೀತಿ ಇಟ್ಕೊಂಡಿದ್ರು ಅಂತ ಅವ್ರು ನೋಡಿದರೆ ಪ್ರೀತಿ ತೋರಿಸ್ತಿರಲಿಲ್ಲ ಬಾಯಿಯಿಂದ ಅವರು ಅದರ ಪ್ರೀತಿ ತುಂಬ ಇತ್ತು ಅಂತ ಬರೀತಾರೆ ವಿಶ್ವೇಶ್ವರಯ್ಯನವರು ಗೃಹ ಜೀವನದಲ್ಲಿ ಮಮತೆ ವಿಶ್ವಾಸಗಳಿಂದ ತುಂಬಿದ್ದವರು ಅವರು ಮಾತು ಎಷ್ಟು ತೂಕ ಮಾಡಿ ನೋಡಿ ಅವರು ತಮ್ಮ ಸೋದರ ಮಾವನೇ ಹೋಗ್ತಾ ಇದ್ದಾರಂತೆ ಎಚ್ ರಾಮಯ್ಯನವರು ಮನೆಗೆ ಹೋಗಿ ವಾರಕ್ಕೆ ಎರಡು ಮೂರು ಸಲ ಹೋಗೋರಂತೆ ಸಾಯಂಕಾಲ ಒಂದು ಅರ್ಧ ಗಂಟೆ ಇದ್ದು ಬರೋದು ಅರಳಪೇಟೆಯಲ್ಲಿ ತಂಗಿ ಇದ್ರಂತೆ ಆ ತಂಗಿ ಮನೆಗೆ ಹೋಗೋದು ಒಂದು ದಿನ ಏನು ಅಡುಗೆ ಮಾಡಿದ್ದೆ ಅಂತ ತಂಗೀನ ಕೇಳೋದು ಅಣ್ಣ ಹಂಗೆ ಕೇಳಿದರೆ ಸಾಕು ಅಂತ ತಂಗಿ ಕೂತಿರೋಳು ಅವ್ರಿಗೆ ಇಷ್ಟವಾದ ಪದಾರ್ಥ ಹುಳಿಯೋ ಗೊಜ್ಜೋ ಏನಾದರೂ ಇದ್ದರೆ ಅದರಲ್ಲಿ ಒಂದು ತುತ್ತು ಅನ್ನ ಕಲಿಸಿಕೊಡುವಂತೆ ಹೇಳುವರು ಮನೇಲಿ ಸಾಯಂಕಾಲ ಅದನ್ನು ತಮ್ಮೊಡನೆ ತೆಗೆದುಕೊಂಡು ಹೋಗೋರು ಅಥವಾ ಅಲ್ಲಿಯೇ ಒಂದು ತುತ್ತು ತಿನ್ನೋರು ಮಕ್ಕಳನ್ನು ಮಾತನಾಡಿಸುವರು ಮಕ್ಕಳ ವಿಷಯದಲ್ಲಿ ಅವರಿಗಿದ್ದ ಪ್ರೀತಿ ಕಡೆಯವರೆಗೂ ಇದ್ದ ಗುಣ ನೂರು ವರ್ಷ ವಯಸ್ಸಾದ ಮೇಲೆ ಕೂಡ ಬೆಳಗ್ಗೆ ಉಪಹಾರಕ್ಕೆ ಕೂಡುವಾಗ ಮೊಮ್ಮಗೂ ಹತ್ತಿರ ಇರಬೇಕು ಅದಕ್ಕೆ ಚೆನ್ನಾಗಿ ಬಟ್ಟೆ ಹಾಕಿರಬೇಕು ಅದು ಬಹಳ ಯಾವುದೋ ಮಗುವಂತೂ ಎತ್ಕೊಳ್ಳೋದಿಲ್ಲ ಅದು ಬಟ್ಟೆ ಹಾಕೊಂಡು ಬಂದು ಕೂತ್ಕೋಬೇಕು ಮಗಲಿ ಅದರ ಜೊತೆಯಲ್ಲಿ ಮಾತನಾಡಿಕೊಂಡು ತಿಂಡಿ ತಿನ್ನಬೇಕು ಇದು ಅವ್ರದ್ದು ಅಭ್ಯಾಸ ಇದೊಂದು ಮುಖ ನಾವು ಸಾಮಾನ್ಯವಾಗಿ ವಿಶೇಷವೆಂದು ಗಡಚು ಸ್ಟಿಕ್ಟು ಹಾಗೆ ಗಂಭೀರ ಅಂತ ಅದು ಹಾಗೆಲ್ಲ ಮಕ್ಕಳ ಜೊತೆಗೂ ಇರುವಂಥದ್ದು ಆದರೆ ಒಂದು ತೊಂದರೆ ಏನಾಗ್ತಿತ್ತು ಅಂದರೆ ತುಂಬ ಸ್ನೇಹಿತ ಬ ಸಂಬಂಧಿಕರೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾರಲ್ಲ ಮೀಟ್ ಮಾಡ್ತಾಯಿದ್ರು ಭೇಟಿಯಾಗ್ತಾಯಿದ್ರು ಆದರೆ ಅವರು ತುಂಬ ಅಸಂತುಷ್ಟಿ ಇತ್ತು ಬಂಧುಗಳಿಗೆ ಇವರ ಬಗ್ಗೆ ಅಂತ ಬರೀತಾರೆ ಅಸಂತುಷ್ಟಿ ಯಾಕಿತ್ತು ಅಂದರೆ ವಿಶ್ವೇಶ್ವರಯ್ಯನವರು ಬಂಧು ಒಳಗದವರು ಪ್ರೀತಿಸುತ್ತಿದ್ದರು ಆದರೆ ಕೇವಲ ವ್ಯಕ್ತಿ ವಿಷಯಗಳಲ್ಲಿ ವ್ಯಕ್ತಿಯಾಗಿ ತಮ್ಮ ಹೌದು ಅಣ್ಣ ಹೌದು ಸೋದರಮ್ಮ ನಿಜ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಮಾತ್ರ ಅವರು ಯಾರೋ ಇವರು ಯಾರೋ ಎಷ್ಟು ಘಟ್ಟಿತನ ಕುಲ ಸಂಬಂಧ ಜಾತಿ ಸಂಬಂಧಗಳು ಅಧಿಕಾರ ಸ್ಥಾನದಲ್ಲಿದ್ದಾಗ ಜ್ಞಾಪಕಕ್ಕೆ ಕೂಡ ಬರುತ್ತಿರಲಿಲ್ಲ ಅವರ ಒಬ್ಬನೊಬ್ಬ ಬಂಧುಗಳು ನನ್ನ ಸ್ನೇಹಿತರು ನನ್ನನ್ನು ಕಂಡಾಗಲೆಲ್ಲ ತೆಲುಗಿನಲ್ಲಿ ಹೀಗೆ ಹೇಳ್ತಿದ್ದರು ಅವ್ರು ಬರೆದಿದ್ದು ಕನ್ನಡದಲ್ಲಿ ಬರೆದಿದ್ದಾರೆ ಅವರು ಬಂಧುಗಳು ಹೇಳ್ತಾ ಇದ್ದರಂತೆ ಏನಯ್ಯ ಹೊಗಳಿದ್ದೇ ಹೊಗಳಿದ್ದು ನೀನು ನಮ್ಮ ಬಹಳ ಬಹಳ ಮಾಡ್ದ ಎಲ್ಲರಿಗೂ ನನಗೇನು ಮಾಡಿದ್ದನ್ನು ನೋಡು ಇಪ್ಪತ್ತು ವರ್ಷದ ಹಿಂದೆ ಇದ್ದ ಕಡೆಗೆ ಇದ್ದೇನೆ ಅದೇ ಹರ್ಕಲ್ಕೋಟು ಅದೇ ಹಳೆ ಗುಮಾಸ್ತಗಿರಿ ಅದೇ ಹಳೆ ಕಚೇರಿ ಅಂತ ದುಃಖ ಪಟ್ಕೊಂಡ್ರು ಅಂತ ಹೇಳ್ತಾರೆ ಇದು ಒಂದು ಭಾಳ ವಿಶೇಷವಾದಂಥ ವಸ್ತು ನಿನ್ನೆ ಇವತ್ತು ಟೆಲಿವಿಷನಲ್ಲಿ ಪೇಪರ್ಲಿ ಏನು ಓದ್ತಾ ಇದ್ದೀವಿ ಅದಕ್ಕೂ ಒಂದು ಸ್ವಲ್ಪ ಸಂಬಂಧ ಬರುತ್ತೆ ಅದು ಅಧಿಕಾರದಲ್ಲಿದ್ದ ತಕ್ಷಣ ಎಲ್ಲ ಸಂಬಂಧಿಗಳು ತುಂಬ ಹತ್ತಿರ ಆಗ್ತಾರೆ ಹತ್ತಿರ ಆಗೋದಷ್ಟೇ ಅಲ್ಲೇ ನಿಮ್ಮ ಕಡೆಯಿಂದ ಅಪೇಕ್ಷೆ ಮಾಡ್ತಾರೆ ದೊಡ್ಡ ಸ್ಥಾನದಲ್ಲಿದ್ದರೆ ಕೊಡೋದಕ್ಕೆ ಏನು ತೊಂದರೆ ಇವನಿಗೆ ಅಂತ ನಾನೊಬ್ಬ ಹಿರಿಯರು ತುಂಬ ಹಿರಿಯ ಬಗ್ಗೆ ತು ಅವ್ರ ಬಗ್ಗೆ ತುಂಬ ಗೌರವ ಇರುವಂಥ ನನ್ನ ವ್ಯಕ್ತಿಗಳೊಬ್ಬರು ಯೂನಿವರ್ಸಿಟಿಯಲ್ಲಿ ದೊಡ್ಡ ವೈಸ್ ವೈಸ್ ಚಾನ್ಸಲರ್ ಆಗಿದ್ದರು ಒಂದ್ಸಲ ನನ್ನ ಕಡೆ ತುಂಬ ಹೇಳ್ಕೊಂಡು ಅವರು ಇವ್ರ ಥರನೇ ಅತ್ಯಂತ ಶಾರ್ಪ್ ಗಟ್ಟಿ ಮನುಷ್ಯ ವೈಸ್ ಚಾನ್ಸಲರ್ ಆಗಿದ್ದವರು ಅವ್ರು ಹೇಳೋರು ನೋಡಿ ಖರ್ಜಿಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಬೇಜಾರು ಮಾಡ್ಕೋತಾರೆ ನನ್ನ ಮೇಲೆ ನಾನು ಸಹಾಯ ಮಾಡೋದಿಲ್ಲ ಅಂಥೇಳಿ ನಾನು ಮಾಡಬಾರ್ದು ಅಂತಿಲ್ಲ ಅವ್ರಿಗೆ ಆದರೆ ಯಾರೇ ಒಬ್ಬರು ಬಂದು ಇವ್ರಗಿಂತ ಸಮರ್ಥರಾದವರು ಇನ್ನೊಬ್ಬರು ಇದ್ದರು ಅವ್ರನ್ನ ಬಿಟ್ಟು ಇವರು ಕೊಟ್ಟರು ಅಂದರೆ ನಾನು ಏನು ಹಾಕ್ಕೋಬೇಕಾಗತ್ತೆ ನಾನು ಅದು ಅವಕಾಶ ಇಲ್ಲ ನನಗೆ ಇದು ನಾನು ಆದದ್ದನ್ನು ನೋಡಿದ್ದೇನೆ ಹತ್ತಿರದಲ್ಲಿ ಅವರು ಬಂಧುಗಳು ಇಲ್ಲೇ ಒಬ್ಬರು ಯೂನಿವರ್ಸಿಟಿಲಿ ಆಫೀಸರ್ ಆಗಿದ್ದರು ಅವರು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿದ್ದರು ಅವ್ರು ಬೆಂಗಳೂರಿಗೆ ಬರಬೇಕಾಗಿತ್ತು ಅವ್ರು ಹೇಳೋರು ಇವರು ವೈಸ್ ಚಾನ್ಸಲರ್ ಆಗಿರೋ ತನಕ ನನಗೆ ಬರೋಕ್ಕಾಗಲ್ಲ ಬಿಡು ಯಾಕಂದರೆ ನಾನು ಹೋದರೆ ಸಂಬಂಧಿ ಅಂತ ಹೇಳಿ ಫೈಲ್ ಎತ್ತಿಟ್ಬಿಡ್ತಾರೆ ಮತ್ತೊಬ್ಬರು ಅದ್ರ ಹೋಗಿ ಕೇಳ್ಕೊಂಡೋದ್ರು ಕೇಳ್ಕೊಬೋದು ನಾನು ಟ್ರಾನ್ಸ್ಫರ್ ಮಾಡಿರಿ ಬೆಂಗಳೂರಿಗೆ ಅಂತ ಇವ್ರಿಗೆ ಅದು ಕೇಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೇಳೋರು ಊರಿಗೆಲ್ಲ ಚೆನ್ನಾಗಿರ್ತಾಯಿರೀ ಅವರು ನಮ್ಮ ಮನೆ ಮಂದಿಗೆನೇ ವೈರಿ ಅವರು ವೈರಿ ಅವರು ಹೇಳೋರು ಸಾಮರ್ಥ್ಯತೆ ಇದ್ದರೆ ಮಾಡಿ ನಿನ್ನೆ ನನ್ನ ಪಾತ್ರ ಸಾರಥಿ ಬಗ್ಗೆ ಹೇಳ್ತಾ ಇದ್ದೆ ಅವರ ಜೊತೆಗೆ ಓದಿದಂಥ ಹುಡುಗ ಇವರ ತು ತುಂಬ ಹತ್ತಿರದ ಸಂಬಂಧಿಯಂತೆ ಶಿವೇಶ್ವರಯ್ಯ ಹತ್ತಿರದ ಸಂಬಂಧಿ ಮೊಮ್ಮಗ ಆಗಬೇಕು ವಾವಿಯಲ್ಲಿ ಹಾಗೆ ತಂಗಿ ಮಗ ಆಗಬೇಕು ಅವ್ರನ್ನ ಭದ್ರಾವತಿ ಐರ್ನ್ ಆ್ಯಂಡ್ ಸ್ಟೀಲ್ ಕಂಪನಿಗೆ ತೊಗೊಂಡ್ರಂತೆ ಇಂಜಿನಿಯರಿಂಗ್ ಯು ವಿ ಸಿಯಲ್ಲಿ ಭದ್ರಾವತಿಗೆ ತೊಗೊಂಡ್ರಂತೆ ಕೆಲಸಕ್ಕೆ ತೊಗೊಂಡ್ಮೇಲೆ ಆ ಹುಡುಗ ಖುಷಿಯಿಂದ ಬಂದು ಹೇಳಬೇಕಲ್ಲ ಸೋದರಮ್ಮನಿಗೆ ನನಗೆ ಕೆಲಸ ಸಿಕ್ತು ಭದ್ರಾವತಿಯಲ್ಲಿ ತುಂಬ ಚೆನ್ನಾಗಿದೆ ಕೆಲಸ ಅಂತ ಸ್ವೀಟ್ ಕೊಟ್ಟು ಹೋದಂತೆ ಹೋದ ಮರುಕ್ಷಣ ಏನು ಮಾಡಬೇಕು ಶಿವೇಶ್ವರಯ್ಯನವರು ಭದ್ರಾವತಿಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿ ಅವ್ರನ್ನ ತೊಗೊಂಡಿದ್ದೀರಂತೆ ಯಾವ ಆಧಾರ ಮೇಲೆ ತೊಗೊಂಡಿದ್ದು ಯೋಗ್ಯತೆ ಮೇಲೆ ತಾನೇ ಇನ್ಯಾರ್ದು ಶಿಫಾರಸು ಇರಲಿಲ್ಲ ತಾನೇ ನಾನು ತಂಗಿ ಮಗ ಅಂತ ತೊಗೋಬೇಕಾಗಿಲ್ಲ ನೀವು ಇವತ್ತಾದರೂ ಹೇಳಿ ನಾನು ಒಪ್ಪಿಸ್ಬಿಡ್ತೀನಿ ರಾಜೀನಾಮೆ ಕೊಡಿಸ್ತೀನಿ ಅವ್ನ ಕಡೆಯಿಂದ ಅಂತ ಹೇಳಿ ಅವ್ನು ಹೇಳಿದ್ರಂತೆ ಏನು ಕೆಲಸ ಕೊಟ್ಟಿದ್ದೀರಿ ಅವನಿಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಅವನಿಗೆ ಬ್ಲಾಸ್ಟ್ ಫರ್ನೇಷಲ್ಲಿ ಸ್ಲ್ಯಾಗ್ ತೆಗ್ಯೋಕೆ ಹೇಳಿ ಮೊದಲು ಅಂತ ಹೇಳಿದ್ರಂತೆ ತಾವು ಗೊತ್ತಾಗಬೇಕು ಬ್ಲಾಸ್ಟ್ ಫರ್ನೇಷಲ್ಲಿ ಆ ಕಬ್ಬಿಣ ಬರುತ್ತಲ್ಲ ಬೆಂದಾಗ ಮೇಲೆ ಒಂದು ಕಿಟ್ಟಾಗಿ ಕೂತ್ಕೊಂಡಿರುತ್ತೆ ಗಟ್ಟಿಯಾದದ್ದು ಅದನ್ನು ಹೊಡೆದು ಹೊಡೆದು ತೆಗಿಬೇಕು ಅದನ್ನು ಹೊಡೆದಾಗ ತೆಗ್ದರೆ ಮೇಲಿನ ಕಿಟ್ಟ ಎಲ್ಲ ಓದಿರಿ ಒಳಗಿನ ಕಬ್ಬಿಣ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಸ್ಲ್ಯಾಗ್ ಅಂತ ಕೂತ್ಕೊಂಡಿರುತ್ತೆ ಅದನ್ನು ಹೊಡಿಯೋದಕ್ಕೆ ಬೇರೆ ಜನ ಇರ್ತಾರೆ ಇವ್ರು ಹೇಳಿದ್ರಂತೆ ಆ ಹುಡುಗನಿಗೆ ಸ್ಲ್ಯಾಗ್ ತೆಗ್ಯೋಕೇಳಿ ಮೊದಲು ಸ್ವಲ್ಪ ದಿವಸ ಅಂದರೆ ಪನಿಷ್ಮೆಂಟ್ ಅಂತಲ್ಲ ಅವನ ಕೆಲಸ ಅಲ್ಲಿಂದ ಗೊತ್ತಾಗಬೇಕು ಅವನಿಗೆ ಅಂತ ಅಂದರೆ ಜನ ಗೊತ್ತಾಗಬೇಕು ವಿಶ್ವೇಶ್ವರವ್ರು ಬಂದು ಆದರೆ ಮೇಲೆ ಕೂತ್ಕೋತಾನೆ ಅಂತನಬಾರ್ದು ಅವ್ನಿಗೆ ಅತ್ಯಂತ ಕನಿಷ್ಠವಾದ ಕೆಲಸ ಕೊಟ್ಟು ಮಾಡಿಸಿ ಆಮೇಲೆ ಮುಂದಿನ ಕೆಲಸ ಮಾಡಿಸಿ ಅಂತ ಇದು ಎಷ್ಟೋ ಸಲ ಜನ ಅನ್ನೋರು ಅವರು ತುಂಬ ನಮಗೆ ಬಿಗಿಯಾಗಿದ್ದರು ನಮಗೆ ಅನುಕೂಲ ಮಾಡಲಿಲ್ಲ ಅಂತ ಅದಕ್ಕೆ ಹೇಳ್ತಾರೆ ಸಾಮಾನ್ಯವಾಗಿ ಬಂಧುವರ್ಗದಲ್ಲಿ ಬಹುಮಂದಿಗೆ ವೈಯಕ್ತಿಕ ದೃಷ್ಟಿಯಿಂದ ಅಸಂತೃಪ್ತಿ ವಿಶ್ವೇಶ್ವರಯ್ಯನೋ ನಮಗೇನು ಮಾಡಲಿಲ್ಲ ಎಂದು ಆದರೆ ಒಂದು ರಹಸ್ಯ ಹೇಳ್ತೇನೆ ಅಂತಾರೆ ಡಿ ಆದರೆ ಒಂದು ರಹಸ್ಯವನ್ನು ಹೇಳುತ್ತೇನೆ ತಿಂಗಳು ತಿಂಗಳು ವಿಶ್ವೇಶ್ವರಯ್ಯನವರು ಒಂದು ಭಾರೀ ಮೊಬಲ್ಗನ್ನು ತಮ್ಮ ಬಂಧುವರ್ಗದಲ್ಲಿ ಬಡವರೆಂದು ಅರ್ಹರೆಂದು ತಿಳಿದವರಿಗೆಲ್ಲ ಹಂಚಿಸಿ ಕೊಟ್ಟದ್ದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಯಾರ ಕಡೆಯಿಂದನೂ ಕೊಡಿಸ್ಬಿಟ್ಟು ತೊಂದರೆ ಇದ್ದರೆ ಇವು ಕೊಟ್ಟು ಬಂದ್ಬಿಟ್ಟು ದುಡ್ಡು ಅಂತ ಹೇಳೋರು ತಮ್ಮ ಸಮೀಪ ಬಂಧುಗಳಲ್ಲಿ ಯಾರನ್ನೂ ಕಷ್ಟಕ್ಕೆ ಬಿಡಲಿಲ್ಲ ಆದರೆ ನಮ್ಮ ಅಪೇಕ್ಷೆಗಳಿಗೆ ಮಿತಿ ಇಲ್ಲ ನೋಡ್ತೀವಿ ತಮ್ಮನೇ ಅಣ್ಣ ದೊಡ್ಡ ಸ್ಥಾನದಲ್ಲಿದ್ದಾನೆ ಆದರೂ ನಾನು ಸಹಾಯ ಮಾಡಲಿಲ್ಲ ಅಂತ ಗುಂಡು ಹಾಕೋದಾದರೆ ಅಲ್ವಾ ನಾನು ಅಲ್ಲಿ ಉಳ್ಕೊಂಡ್ಬಿಟ್ಟಿದ್ದೀನಿ ಸಣ್ಣ ಕಾಂಟ್ರಾಕ್ಟರ್ ಆಗಿದ್ದೀನಿ ನಮ್ಮ ದೊಡ್ಡ ಪವರ್ಫುಲ್ ಪಾಲಿಟಿಷಿಯನ್ ಆಗಿದ್ದ ನನಗೇನು ಮಾಡಲಿಲ್ಲ ಅಂದರೆ ಅವ್ರು ಹೇಳೋರು ಸ್ವಂತ ಶಕ್ತಿಯಿಂದ ಮೇಲೆ ಬೇಕಾದಷ್ಟು ಹೋಗಿ ನನ್ನ ಮೇಲೆ ಆಧರಿಸ್ಕೊಂಡು ಇರೋದು ಅಂತ ನನ್ನ ಗುರುಗಳು ಭಾಳ ಚೆನ್ನಾಗಿ ಹೇಳೋರು ಒಂದು ಭಾಳ ಒಳ್ಳೆಯ ಆದರ್ಶ ಕೊಟ್ಟರು ನನ್ನ ಕನಸಿಗೆಲ್ಲ ಅವರು ಮನಸ್ಸಲ್ಲಿ ಕನಸು ತುಂಬಿದವರು ಅವರು ಹೇಳ್ತಿದ್ರು ನೋಡಪ್ಪ ಆಕಾಶದಲ್ಲಿ ಎರಡು ವಸ್ತು ಇದೆ ಮುಖ್ಯವಾಗಿ ಕಾಣಿಸುವಂಥದ್ದು ಅದರಲ್ಲಿ ಒಂದು ಇನ್ನೊಂದು ಆಗಬಾರ್ದು ಅಂತ ಹೇಳೋರು ಏನು ಅಂದರೆ ಸೂರ್ಯನ ಹಂಗೆ ಆಗಬೇಕಾದರೆ ಚಂದ್ರನಂಗೆ ಅಂತ ಏನು ಚಂದ್ರನೇನು ತೊಂದರೆ ಅಂದರೆ ಹೇಳೋರು ಸೂರ್ಯ ಸ್ವಶಕ್ತಿಯಿಂದ ಪ್ರಕಾಶಮಾನ ಚಂದ್ರಕ್ಕೆ ಸ್ವಶಕ್ತಿ ಇಲ್ಲ ಅದು ಸೂರ್ಯನ ಬೆಳಕನ್ನು ಪ್ರತಿಫಲನೆ ಮಾಡುವಂಥದ್ದು ರಿಫ್ಲೆಕ್ಟಿಂಗ್ ಸಂಬಡೀಸ್ ಗ್ಲೋರಿ ಅಂತ ಅವರು ದೊಡ್ಡವರಾದರು ಅವ್ರ ಹತ್ತಿರದ ಒಳಗದವರು ನಾವು ಅಂತ ದೊಡ್ಡವರಾಗಬೇಡಿ ನಿಮ್ಮ ಶಕ್ತಿ ಅಂತ ದೊಡ್ಡವರಾಗಿ ಅಂತ ಇಲ್ಲ ಆದರೆ ಅವರ ಬಂಧುಗಳಾಗಿ ಅವರಿಂದ ಪಡ್ಕೊಂಡು ಬೇಡ ಅಂತ ಅದಕ್ಕೆ ಡೋಂಟ್ ಬಿ ಎ ಮೋನ್ ಅಂತ ಬಿ ಎಸ್ ಸನ್ ಅಂತ ಇನ್ನೊಂದು ಮುಖ್ಯ ವಿಷಯ ಹೇಳ್ತಾರೆ ಡಿ ಇವತ್ತಿಗೂ ಪ್ರಸ್ತುತವಾದಂಥ ಅವಕಾಶ ಅದು ಭಾಳ ಜಸ್ ಚರ್ಚೆ ದೇಶದಲ್ಲಿ ಅಂದರೆ ಅವತ್ತಿಗೆ ಪ್ರಸ್ತುತವಾದದ್ದು ಇವತ್ತು ಪ್ರಸ್ತುತ ಆಗಿದೆಯಲ್ಲ ಅಂತ ನನಗೆ ಆಶ್ಚರ್ಯ ಆಗುವಂಥದ್ದು ಇದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಾದದ್ದು ಡಿವಿಜ್ ಇವರು ವಿಶ್ವೇಶ್ವರ ರಿಟೈರ್ ಆದಮೇಲೆ ಅವ್ರಿಗೆ ಭದ್ರಾವತಿ ಐರನ್ ಫ್ಯಾಕ್ಟ್ರಿ ಪೂರ್ತಿ ಚಾರ್ಜ್ ಕೊಟ್ಟಿದ್ರು ನೋಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಅಲ್ಲಿ ಹೋದಾಗ ಒಂದು ಸಲ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಯವರು ಒಂದಿಷ್ಟು ಜನ ಎಸ್ ಜಿ ಶಾಸ್ತ್ರಿ ಅವರು ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಭದ್ರಾವತಿಗೆ ಹೋದ್ರಂತೆ ಹೋದಾಗ ವಿಶ್ವೇಶ್ವರಯ್ಯವರೆಲ್ಲ ಫ್ಯಾಕ್ಟ್ರಿ ವ್ಯವಸ್ಥೆ ಮಾಡಿದರು ಮಾಡಿ ಬಂದು ಸಾಯಂಕಾಲ ಕೂತ್ಕೊಂಡಿದ್ರು ಊಟದ ಬಂದ್ಕೊಂಡು ಒಂದು ಪ್ರಶ್ನೆ ಎತ್ತಿದ್ರಂತೆ ಎಸ್ ಜಿ ಶಾಸ್ತ್ರಿ ಅವರು ಒಂದು ವರಿ ಆಗ್ತಾಯಿದೆ ನನಗೆ ವಿಶ್ವೇಶ್ವರಯ್ಯ ನಿಮ್ಮ ಬಗ್ಗೆ ಯಾಕಂದರೆ ನೀವು ಫ್ಯಾಕ್ಟ್ರಿ ನಡೆಸೋದಕ್ಕೆ ಒಬ್ಬ ಅಮೇರಿಕನ್ ಕರ್ಕೊಂಬಂದಿದ್ದೀರಿ ಪೆರಿನ್ ಅಂತ ಮನುಷ್ಯ ಅವ್ನು ಕರ್ಕೊಂಬಂದಿದ್ರು ಫ್ಯಾಕ್ಟ್ರಿ ಶುರು ಮಾಡಬೇಕಾದ್ರೆ ಇರಬೇಕು ಅವನು ಸರಿ ಮಾಡಿಸ್ಬೇಕು ಅಂತ ಕರ್ಕೊಂಬಂದಿದ್ರು ಯಾಕೆ ನಮ್ಮ ಭಾರತದಲ್ಲಿ ಜನ ಇರಲಿಲ್ವಾ ಹೊರಗಿನವ್ರಿಗೆ ಉದ್ಯೋಗಾವಕಾಶ ಯಾಕೆ ಕೊಡಬೇಕು ಈ ಪ್ರಶ್ನೆ ಈಗ ಅಮೇರಿಕಾದಲ್ಲೂ ಇದೆ ನಮ್ಮಲ್ಲೂ ಇದೆ ನಮ್ಮ ಇಂಡಿಯನ್ಸ್ ತುಂಬ ಜನ ಹೋಗಿದ್ದಾರೆ ಅಂತ ಅಮೇರಿಕನ್ಸ್ ನಮ್ಮ ಕೋಪ ಇದೆ ಈಗ ವೀಸಾ ಹೆಚ್ಚಿಗೆ ಮಾಡಿದರೆ ಅಲ್ಲಿ ಸ್ಟ್ರೈಕ್ ಮಾಡೋ ಪರಿಸ್ಥಿತಿಯಲ್ಲಿದ್ದಾರೆ ಇದೇ ಪರಿಸ್ಥಿತಿ ಇಂಗ್ಲೆಂಡಲ್ಲೂ ಇದೆ ಯಾಕಂದರೆ ನಮ್ಮ ಹುಡುಗರಿಗೆಲ್ಲ ಕೆಲಸ ಸಿಗಲ್ಲ ಅಲ್ಲಿ ಇವು ಇಂಡಿಯಾದವ್ರು ತೊಗೊಂಡ್ಬಿಡ್ತಾರೆ ಕೆಲಸ ಅಂತ ಒಂದು ಭಯ ಇದೆ ಹೊರಗಿನವ್ರು ಕೆಲಸ ಕೊಡಬೇಕೇ ಕೊಡಬಾರ್ದೆ ಅಂತ ಪ್ರಶ್ನೆ ಬಂತಂತೆ ಅದಕ್ಕೆ ಪ್ರಾಸಂಗಿಕವಾಗಿ ಒಂದು ಪ್ರಶ್ನೆ ಕೇಳಿದ್ರಂತೆ ನೋಡಿ ಮೈಸೂರು ಫಾರ್ ಮೈಸೂರಿಯನ್ಸ್ ಎಂಬ ತತ್ವ ಉಂಟಲ್ಲ ಮೈಸೂರಿನವ್ರಿಗೆ ಅವಕಾಶ ಕೊಡಬೇಕಲ್ವ ಮೊದಲು ಹೊರಗಿನವ್ರಿಗೆ ಯಾಕೆ ಕೊಡ್ತೀರಿ ಅಂತ ತತ್ವ ಅದರ ವಿಷಯದಲ್ಲಿ ಯಜಮಾನರ ಅಭಿಪ್ರಾಯ ಏನೋ ಯಜಮಾನ್ರ ಅಭಿಪ್ರಾಯ ಏನೋ ಅಂತ ಕೇಳಿದ್ರಂತೆ ಇದನ್ನು ತಿಳಿದುಕೊಳ್ಳಲು ಬಹುಜನರಿಗೆ ಕುತೂಹಲ ಉಂಟು ಅಂತ ಶಾಸ್ತ್ರಿಗಳು ಹೇಳಿದರು ವಿಶ್ವೇಶನ ಉತ್ತರ ಹೀಗೆ ಎಷ್ಟು ಚೆನ್ನಾಗಿದೆ ನೋಡಿ ಮಾತು ಸಾಮಾನ್ಯ ಆ ತತ್ವ ಒಪ್ಪಬೇಕಾದದ್ದೇ ಸಾಮಾನ್ಯ ಸ್ಥಿತಿಯಲ್ಲಿ ಒಪ್ಪಬೇಕಾದದ್ದೇ ಅದನ್ನು ಆದರೆ ಪರಸ್ಥಳದವರನ್ನು ಅವಶ್ಯವಿದ್ದಾಗ ಕರೆದುಕೊಳ್ಳಬಾರದೆಂದು ಅದಕ್ಕೆ ಅರ್ಥವಾಗುವುದಿಲ್ಲ ಮುಖ್ಯ ವಿಷಯಗಳು ಎರಡು ಎಷ್ಟು ಅನಾಲಿಸಿಸ್ ಇದೆ ನೋಡಿ ಮುಖ್ಯ ವಿಷಯಗಳು ಎರಡು ಒಂದು ಕೆಲಸ ಇನ್ನೊಂದು ನೀತಿ ಒಂದು ಕೆಲಸ ಇನ್ನೊಂದು ನೀತಿ ಕಾರ್ಯ ಮಾಡಲು ಸಮರ್ಥರಾದವರನ್ನು ನಾವು ಎಲ್ಲಿಂದರಾದರೂ ಕರೆಸಿಕೊಳ್ಳಬಹುದು ಅಮೇರಿಕಾದಿಂದ ಆಸ್ಟ್ರೇಲಿಯಾದಿಂದ ನಾವು ಎಕ್ಸ್ಪರ್ಟ್ಗಳನ್ನು ಬರಮಾಡಿಕೊಳ್ಳಬೇಕಾಗಬಹುದು ಅವರಿಗೆ ಬೇಡದಂತೆ ವೇತನಗಳನ್ನು ಭತ್ಯೆಗಳನ್ನು ಕೊಡಬಹುದು ಆದರೆ ಮುಖ್ಯ ಅಲ್ಲಿರು ಆದರೆ ಅವರು ಮಾಡುತ್ತಿರುವ ಕೆಲಸ ದೇಶಕ್ಕೆ ಉಪಯೋಗವಾದೀತೆ ಆದರೆ ಅದು ನಮ್ಮ ದೇಶದ ಹಿತಕ್ಕಾಗಿ ನಡೆಯುತ್ತಿದೆಯೇ ಎಂಬುದನ್ನು ಕಾದು ನೋಡಬೇಕಾದದ್ದು ನಮ್ಮ ಕಣ್ಣು ಅಂದರೆ ನೀತಿಯನ್ನು ನಾವು ನಿರ್ಧಾರ ಮಾಡಬೇಕು ನಮ್ಮ ನೀತಿಯಾಗಿ ಅವ್ರ ಕೆಲಸ ಮಾಡಲಿ ಅವ್ರು ಬುದ್ಧಿವಂತರಿದ್ರೆ ಕೆಲಸ ಮಾಡಲಿ ಕೆಲಸದಿಂದ ಆ ಲಾಭ ಆಗೋದು ಯಾರಿಗೆ ನಮ್ಮ ದೇಶಕ್ಕಾಗೋದಲ್ವ ಅದನ್ನು ಕರ್ಕೊಂಡು ಬರೋದು ತಪ್ಪಲ್ಲ ಅವ್ರು ಕರ್ಕೊಂಡು ಬಂದಾಗ ನಮ್ಮ ದೇಶಕ್ಕೆ ಉಪಯೋಗ ಆಗ ಕೆಲಸ ಮಾಡ್ತಾರೆ ಇಲ್ವೋ ನೋಡುವಂಥದ್ದು ನಮ್ಮ ಕೆಲಸ ಅಂದರೆ ನೀತಿ ನಮ್ಮ ಕೈಯಲ್ಲಿರಲಿ ಕೆಲಸ ಅವ್ರ ಕಡೆಯಿಂದ ಮಾಡಿಸೋಣ ಅಂತ ಅವ್ರ ಬುದ್ಧಿ ಆಗಿದೆ ನೋಡಿ ಕಾರ್ಯವನ್ನು ಚಿಂತಿಸುವ ಬುದ್ಧಿಯೂ ಮಾತೆಷ್ಟು ಚೆನ್ನಾಗಿದೆ ಕಾರ್ಯವನ್ನು ಚಿಂತಿಸುವ ಬುದ್ಧಿಯೂ ನಿರ್ದೇಶ ಮಾಡುವ ಕೈಯೂ ನಮ್ಮದಾಗಿರಬೇಕು ಹೊರಗಿನವರು ಹೆಚ್ಚಣ ತೆಗೆದುಕೊಂಡರೆ ತೆಗೆದುಕೊಳ್ಳಲಿ ನಾವು ಹೇಳಿದಂಥ ಕೆಲಸ ಮಾಡಲಿ ಇದು ದೇಶಾಭಿವೃದ್ಧ ಇವತ್ತು ಆಗ್ತಿರೋ ಮಾತಿದು ಅಮೇರಿಕನ್ ಸೆನೆಟಲ್ಲಿ ಡಿಸ್ಕಸ್ ಆಗ್ತಿರೋದು ಇದು ಅವರು ಅದೇ ಹೇಳ್ತಾರೆ ಇಂಡಿಯನ್ಸ್ ಬಂದು ಕೆಲಸ ಮಾಡಿದರೆ ನಮಗೆ ನಷ್ಟ ಇಲ್ಲ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡ್ತಾರೆ ಅಮೇರಿಕನ್ಸ್ಗೆ ಹೋಲಿಸಿದ್ರೆ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡ್ತಾರೆ ದೇಶ ಬೆಳೆಯೋದು ಯಾವುದು ಆ ದೇಶ ಬೆಳೀತದೆ ಅವ್ರು ಕೆಲಸ ಮಾಡಿಸ್ಕೋತಾರೆ ಏನು ಬೇಕೋ ಕೆಲಸ ಮಾಡಿಸ್ಕೋತಾರೆ ಮಾಡೋ ಹುಡುಗರು ನಮ್ಮವರು ಲಾಭ ಆಗೋದು ಆ ದೇಶಕ್ಕೆ ಈ ದೃಷ್ಟಿಯಿಂದ ದೇಶಕ್ಕೆ ಲಾಭ ಆಗೋ ದೃಷ್ಟಿಯಿಂದ ಕರ್ಕೊಂಡು ರೆಡಿ ಇಲ್ಲ ಅಂತ ಹೇಳ್ಕೊಂಡು ಬೇರೇನು ಕರ್ಕೊಂಬಂದಿದ್ದೀನಿ ಅಂತ ಹೇಳ್ತಾರೆ ಈ ಮಾತು ಇವತ್ತಿಗೂ ಆಗುತ್ತೆ ಇದಾದಮೇಲೆ ಸ್ವಲ್ಪ ಡಿ ವಿ ಜಿ ತುಂಬ ಹಾಸ್ಯವಾದಂಥ ಒಂದು ಪ್ರಸಂಗಕ್ಕೆ ಬರ್ತಾರೆ ತುಮ ತಮಾಷೆ ಆದಂಥ ಪ್ರಸಂಗ ಅವರು ಒಂದು ಎಕನಾಮಿಕ್ ಕಾನ್ಫರೆನ್ಸ್ ಅಂತ ಮಾಡಿದರು ವಿಶ್ವೇಶ್ವರಯ್ಯನವರು ಹಣಕಾಸು ವ್ಯವಸ್ಥೆ ಹೇಗಾಗ್ತದೆ ದೇಶದಲ್ಲಿ ನೋಡೋಣ ಅಂತ ಕಮಿಟೀಸ್ ಮಾಡ್ತಾಯಿದ್ರು ಸಣ್ ಸಣ್ಣ ಕಮಿಟೀಸ್ ಮಾಡಿ ಎಕನಾಮಿಕ್ ಕಾನ್ಫರೆನ್ಸ್ ಅಂತ ಮಾಡಿ ಅದಕ್ಕೆ ಎಕನಾಮಿಕ್ ಕಾನ್ಫರೆನ್ಸ್ ಮಾಡಿ ಸಣ್ಣ ಸಣ್ಣ ಕಮಿಟಿ ಮಾಡಿ ಜನರನ್ನು ನೇಮಿಸಿದರು ಒಳ್ಳೆ ಕೆಲಸ ಆಯಿತು ಅದರಿಂದ ಒಳ್ಳೆ ಕೆಲಸನಾದದ್ದುಂಟು ಈ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಬಂದದ್ದಾಗಲಿ ಮೈಸೂರು ಯೂನಿವರ್ಸಿಟಿ ಬಂದದ್ದಾಗಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಬಂದದ್ದಾಗಲಿ ಅದನ್ನ ಡಿಸ್ಕಸ್ ಮಾಡಿ ಹಣಕಾಸಿನ ವ್ಯವಹಾರ ಚಿಂತೆ ಮಾಡಿ ಮಾಡಿದಂಥದ್ದು ಆದರೆ ಕಮಿಟಿಯಲ್ಲಿ ಎಲ್ಲರೂ ಎಲ್ಲ ಕೆಲಸ ಮಾಡ್ತಾರಾ ಅಂತ ಸಮಿತಿ ಅಂದರೆ ಏನು ಅಂತ ಡಿವಿಜಿ ವಿ ಸಮಿತಿ ಅಂದರೆ ಏನು ಸಮಿತಿಯವರು ತೀರ್ಮಾನ ಮಾಡಿದರು ಆ ಸಮಿತಿ ರಿಪೋರ್ಟ್ ಕೊಟ್ಟಿತು ಅಂತೆಲ್ಲ ಕೇಳ್ತೀವಿ ಸಾಮಾನ್ಯ ಕಡಿಮೆ ಸಮಿತಿ ರಿಪೋರ್ಟ್ ಬಂತು ಅಂತ ಅದಕ್ಕೆ ಬರೀತಾರೆ ಇಲ್ಲಿ ಒಂದು ಪ್ರಶ್ನೆ ಸಂಗತವಾಗಿದೆ ಸಮಿತಿ ಕೆಲಸ ಮಾಡಿತು ಅಂದರೆ ಏನು ಡಿ ಪ್ರಶ್ನೆ ಕೇಳೋದು ಸಮಿತಿಯಲ್ಲಿದ್ದ ನಾಲ್ಕಾರು ಮಂದಿ ಪ್ರತಿಯೊಬ್ಬರೂ ಕುಳಿತುಕೊಂಡು ಬರೆದರೆ ಬರೀದಿದ್ದರೆ ಹೋಗಲಿ ಆಲೋಚನೆ ಮಾಡಿದರೆ ಸ್ವತಂತ್ರವಾಗಿ ಆಲೋಚನೆ ಮಾಡದಿದ್ದರೆ ಹೋಗಲಿ ಮತ್ತೊಬ್ಬರು ಹೇಳಿದ್ದನ್ನು ತಾವು ಮನಸಾರ ಗ್ರಹಿಸಿ ವಿವೇಚನೆಯಾದರೂ ಮಾಡಿದರೆ ಅವರೆಲ್ಲರೂ ತಮ್ಮ ಮುಂದೆ ಮತ್ತಾರೋ ಬರೆದಿರಿಸಿದ್ದ ಯೋಜನೆಗೆ ಒಪ್ಪಿಗೆ ಕೊಟ್ಟರು ತಾವು ಸಾಕಷ್ಟು ಜನ ಇದರಲ್ಲಿ ಸರ್ಕಾರದಲ್ಲಿ ಬೇರೆ ಬೇರೆ ಕಮಿಟಿಯಲ್ಲಿ ಕೆಲಸ ಮಾಡಿದವರು ಇರ್ಬೋದು ಒಂದು ಕಮಿಟಿ ಒಂದು ಆರು ಜನ ಇದ್ದರೆ ದುಡಿಯೋರು ಒಬ್ಬರೋ ಇಬ್ರು ನಾನೇ ಎಷ್ಟೋ ಸಲ ನೋಡಿದ್ದೀನಿ ಅಗ್ದು ದೊಡ್ಡ ನಮಗೆ ದೊಡ್ಡ ಸಪೋರ್ಟ್ ಮಾಡೋರಂಗೆ ಹೇಳೋದು ಚಿಂತೆ ಮಾಡಬೇಡಿ ಸರ್ ನಾನು ಇರ್ತೀನಿ ನಾಳೆ ನೀವು ಬರ್ಕೊಂಬನ್ನಿ ನಾನು ಹೂ ಅಂತೀನಿ ಅಂದರೆ ಬರ್ಕೊಂಬರೋ ಇವರು ಹ್ಞೂ ಅನ್ನೋದಷ್ಟೇ ಅವ್ರ ಕೆಲಸ ಸಾಕಷ್ಟು ಜನ ಕಮಿಟಿಯಲ್ಲಿ ಆಗೋದು ಹೀಗೆ ಅದನ್ನು ಬರೀತಾರೆ ಅವರು ಯಾರೋ ಬರ್ಕೊಂಬಂದದ್ದಕ್ಕೆ ಇವ್ರು ಒಪ್ಪಿಗೆ ಕೊಡ್ತಾರೆ ಅಂತ ನಮ್ಮ ಎಲ್ಲ ಸಂಸ್ಥೆ ಸಭೆಗಳಲ್ಲಿಯೂ ಕಾರ್ಯ ನಡೆಯುವುದು ಸಾಮಾನ್ಯ ಹೀಗೆ ಯಾರೋ ಒಬ್ಬಾತ ತನಗೆ ತೋರಿದಂತೆ ಆಲೋಚನೆ ಮಾಡಿ ಒಂದು ಯೋಜನೆಯನ್ನು ಠರಾವನ್ನು ತಯಾರಿಸಿ ಸಮಿತಿ ಮುಂದೆ ಇರಿಸುತ್ತಾನೆ ಅದನ್ನು ಈ ಸಮಿತಿ ಅಂಗೀಕರಿಸುತ್ತದೆ ಒಬ್ಬರ ಇಬ್ಬರು ಕೆಲಸ ಮಾಡ್ತಾರೆ ನಮ್ಮ ಸಾಮಾನ್ಯ ಗ್ರೂಪ್ ವರ್ಕ್ ಅಂತಂದು ಇರುತ್ತಲ್ಲ ತಾವು ನೋಡಿರಬೇಕು ಪ್ರಾಜೆಕ್ಟ್ ವರ್ಕು ಕಾಲೇಜಲ್ಲಿದ್ದಾಗ ಗ್ರೂಪ್ ವರ್ಕ್ ಅಂತಿರುತ್ತೆ ದುಡಿಯೋರಿಬ್ಬರು ಹೆಸರು ಆರು ಮಂದಿದಿರುತ್ತೆ ಹಾಗೆ ಆಯಿತು ಅಂತ ಅದರಂತೆ ನಡೆಯಿತು ಎಕನಾಮಿಕ್ ಕಾನ್ಫರೆನ್ಸಲ್ಲಿ ಹಾಗಾಯಿತು ಅಂತ ಅದು ಹೇಗೆ ಡಿಸ್ಕಷನ್ ಆದಾಗ ಒಬ್ಬನೇ ಬರೆದಾಗ ಏನಾಗುತ್ತೆ ವಿಚಾರ ಮಾಡದೆ ಅಪ್ರೂವ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಅಪ್ರೂವ್ ಆದಂಥ ಒಂದೆರಡು ಪ್ರಾಜೆಕ್ಟ್ಸ್ ಹೇಗಿತ್ತು ಅಂತ ಬರ್ಕೊಡ್ತಾರೆ ಡಿ ತಮಾಷೆ ತಮಾಷೆ ಇದೆ ಅದು ಅಲ್ಲಿ ಪ್ರಾಜೆಕ್ಟ್ ಅಪ್ರೂವ್ ಆದದ್ದು ಯಾವ ಥರದ್ದು ಅಂದರೆ ಕೆಲವು ವಿಶೇಷ ಪ್ರಸಂಗಗಳು ನಡೆದಾಗ ಸಮಿತಿಯ ಸದಸ್ಯರು ಏನು ಮಾಡುತ್ತಿದ್ದರು ಎಂಬ ಪ್ರಶ್ನೆ ಅನಿವಾರ್ಯವಾಗುತ್ತದೆ ನಮ್ಮ ಇಂಡಿಯಾದಲ್ಲಿ ಶಾರು ರಾಂಗಣೇಕರ್ ಅಂತ ಒಬ್ಬರಿದ್ದಾರೆ ಫೇಮಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಅವರೊಂದು ಪುಸ್ತಕ ಬರೆದಿದ್ದಾರೆ ವಂಡರ್ ವರ್ಲ್ಡ್ ಆಫ್ ಇಂಡಿಯನ್ ಮ್ಯಾನೇಜರ್ಸ್ ಅಂತ ವಂಡರ್ ವರ್ಲ್ಡ್ ಆಫ್ ಇಂಡಿಯನ್ ಮ್ಯಾನೇಜರ್ಸ್ ನಮ್ಮ ಇಂಡಿಯನ್ ಮ್ಯಾನೇಜರ್ಸ್ ಹೇಗಿರ್ತಾರೆ ಅಂದರೆ ನಿಮಗೇನಾದರೂ ಕಷ್ಟದ ಪ್ರಸಂಗ ಬಂದುಬಿಟ್ರೆ ಫಸ್ಟ್ ಏನು ಮಾಡಬೇಕು ಅದನ್ನ ಕಮಿಟಿಗೆ ಮಾಡಬೇಕು ಅಂತ ಮುಂದೆ ಹಾಕಬೇಕು ಕೆಲಸ ತಪ್ಪಿಸ್ಬೇಕು ಮುಂದೆ ಹಾಕಬೇಕು ಮಾಡಬಾರ್ದು ಅನ್ನೋದರೆ ಒಂದು ಕಮಿಟಿ ನೇಮಿಸ್ಬಿಡೋದು ಕಮಿಟಿ ಏನು ಹೇಳ್ತಾರೆ ಅಂದರೆ ಅದರಲ್ಲಿ ಯಾರ್ಯಾರು ಇರಬೇಕು ಅಂತ ಅಪಾಯಿಂಟ್ ಆ್ಯಸ್ ಮೆನಿ ಪೀಪಲ್ ಆ್ಯಸ್ ಪಾಸಿಬಲ್ ಆ್ಯಂಡ್ ಆ್ಯಸ್ ಬೀಸಿ ಪೀಪಲ್ ಆ್ಯಸ್ ಪಾಸಿಬಲ್ ಎಷ್ಟು ಸಾಧ್ಯವರ್ ಚಟುವಟಿಕೆ ಇರುವಂಥ ಜನ ಬೀಸಿ ಆಗಿರುವಂಥ ಜನ ಮತ್ತು ಸಾಧ್ಯ ಜಸ್ಟ್ನ ಬರಡೋದು ಆಗೇನಾಗುತ್ತೆ ಎಲ್ರಿಗೂ ಒಪ್ಪಿತವಾಗುವಂಥ ಟೈಮೇ ಸಿಗೋಲ್ಲ ಒಂದು ಹೀಗಾಗಿ ಮೀಟಿಂಗ್ ಒಂದು ಆರು ವರ್ಷ ಮುಂದೆ ಹೋಗ್ತದೆ ಅಂತ ಇಲ್ಲಿ ಮಾಡಿ ಒಂದೊಂದು ಸಮಿತಿಯಲ್ಲಿ ಒಂದು ಡೇರಿ ಸ್ಕೀಮ್ ಹೈನಿನ ಸ್ಕೀಮ್ ಮಾಡಿದ್ರಂತೆ ತಯಾರು ಮಾಡಿ ಸಮಿತಿ ಕಾರ್ಯದರ್ಶಿಯವರು ಸಬ್ಮಿಟ್ ಮಾಡಿದ್ರಂತೆ ರಿಪೋರ್ಟು ಆ ರಿಪೋರ್ಟ್ ಹೇಗಿದೆ ನೋಡಿ ಯೋಜನೆ ಹೇಗಿದೆ ಹೈನು ಕಾರ್ಖಾನೆಯಲ್ಲಿ ಹೈನು ಕಾರ್ಖಾನೆ ಅಂತ ಹೈನು ಕಾರ್ಖಾನೆಯಲ್ಲಿ ಹತ್ತು ದನಗಳನ್ನು ಹದಿನೈದು ಎಮ್ಮೆಗಳನ್ನು ಏರಿಸತಕ್ಕದ್ದು ರಿಪೋರ್ಟ್ ಪಬ್ಲಿಷ್ ಆದದ್ದಿದು ಹತ್ತು ದನಗಳನ್ನು ಹದಿನೈದು ಎಮ್ಮೆಗಳನ್ನು ಏರಿಸತಕ್ಕದ್ದು ಎಮ್ಮೆ ದಿನವೊಂದಕ್ಕೆ ಎರಡು ಸೇರು ಹಾಲು ಕೊಡುತ್ತದೆ ಬೆಳಗ್ಗೆ ಸಂಜೆ ಒಂದೂವರೆ ಸೇರು ಹಾಲು ಕೊಡುತ್ತದೆ ಹೀಗೆ ವರ್ಷವೊಂದಕ್ಕೆ ಒಮ್ಮೆ ಒಂದು ಹೆಮ್ಮೆ ಒಂದು ಎಮ್ಮೆ ಹಗಲು ರಾತ್ರಿ ಸೇರಿಸಿ ಒಂದು ಸಾವಿರದ ಇನ್ನೂರ ಎಪ್ಪತ್ತೇಳುವರೆ ಸೇರು ಹಾಲು ಕೊಡುತ್ತದೆ ಇದನ್ನು ರೂಪಾಯಿಗೆ ನಾಲ್ಕು ಸೇರಿದಂತೆ ಮಾರಿದರೆ ಬರುವ ವರಮಾನ ಮುನ್ನೂರ ಇಪ್ಪತ್ತು ರೂಪಾಯಿ ಒಂಬತ್ತು ತಿಂಗಳಿಗೆ ಒಂದು ಕರುವಿನಂತೆ ಒಂದು ಕರುವಿಗೆ ಇಪ್ಪತ್ತೈದು ರೂಪಾಯಿ ಒಟ್ಟು ವರಮಾನ ಒಂದು ಎಮ್ಮೆಯಿಂದ 345 ನಲವತ್ತೈದು ರೂಪಾಯಿ ಆ ಕಳಿನಿಂದ ವರಮಾನವು ಇದೇ ರೀತಿ ಲೆಕ್ಕ ಈ ಒಟ್ಟು ವರಮಾನದಲ್ಲಿ ಹುಲ್ಲು ತೌಡು ವಗೈರೆ ಖರ್ಚು ಕಳೆಯಲಾಗಿ ಎಂಟು ಸಾವಿರ ರೂಪಾಯಿ ಲಾಭ ಡೈರಿ ಪ್ರಾಜೆಕ್ಟ್ಸಿಂದ ಇದೆಲ್ಲ ಲೆಕ್ಕ ಕೊಟ್ಟರಂತೆ ಅದಕ್ಕೆ ಡಿ ವಿ ಬರೀತಾರೆ ಈ ಅಂಕೆಗಳು ಭಾವನಾ ಮಾತ್ರದವು ಅಂತ ಅಂದರೆ ಕಲ್ಪನೆ ಮಾತ್ರ ಸರಿಯಾಗುವಂಥವು ಈ ಯೋಜನೆ ಕಾನ್ಫರೆನ್ಸಿನ ಸಮಗ್ರ ಅಧಿವೇಶನದಲ್ಲಿ ಅನುಮೋದನೆಗಾಗಿ ಬಂತಂತೆ ಸಮಿತಿಯೆಲ್ಲ ಸದಸ್ಯರು ಸೈನ್ ಮಾಡಿದ್ದಾರೆ ರಿಪೋರ್ಟ್ ಪಬ್ಲಿಷ್ ಆಗಿದೆ ಇದು ಅಪ್ರೂವಲ್ ಬರಬೇಕಲ್ಲ ಜನರಲ್ ಬಾಡಿಯಲ್ಲಿ ಬಂದಾಗ ಒಬ್ಬ ಸದಸ್ಯರು ಬಹುಶಃ ಚಿಕ್ಕಮಗಳೂರಿನ ಕಾಫಿ ಪ್ಲ್ಯಾಂಟರ್ ಶ್ರೀನಿವಾಸ ರಾಯರು ಇರಬೇಕು ಅವರು ಎದ್ದು ನಿಂತು ಕೇಳಿದರು ಇದು ಯಾವ ಸೀಮೆ ದನಸ್ವಾಮಿ ಇದು ಯಾವ ಸೀಮೆ ದನಸ್ವಾಮಿ ಒಂದು ದಿನವೂ ತಪ್ಪದೆ ಬೆಳಗ್ಗೆ ಎರಡು ಸೇರು ಸಂಜೆ ಒಂದೂವರೆ ಸೇರು ಹಾಲನ್ನು ಅಳೆದು ಕರೆಯುವುದಲ್ಲದೆ ಲೆಕ್ಕಾಚಾರವಾಗಿ ಒಂಬತ್ತು ತಿಂಗಳಿಗೊಂದು ಕರುವನ್ನು ಹಾಕುವುದು ಯಾವ ಸೀಮೆ ದನ ಇದು ಅಂತ ಕೇಳಿದರು ಆಗಲೇ ಎಲ್ಲರ ಗಮನವೂ ಹತ್ತು ಕಡೆ ಹೋದದ್ದು ಆಗ ರಾಯರ ಮುಖಭಂಗಿಯು ಕೃತಕ ಗಾಂಭೀರ್ಯವು ಎಲ್ಲರೂ ಗೊಳ್ಳೆಂದು ನಗುವಂತೆ ಮಾಡಿದೆವು ಆ ಸಮಿತಿಗೆ ಸೆಕ್ರೆಟರಿಗಳು ಕೆ ಸುಬ್ಬರಾಯರು ಆದ್ದರಿಂದ ಯೋಜನೆಗೆ ಸುಬ್ಬರಾಯರ ಡೈರಿ ಎಂದು ಹೆಸರಾಯಿತು ಅಂತ ಲೆಕ್ಕ ಹಾಕೋದು ಸುಲಭ ಇಷ್ಟಕ್ಕಿಷ್ಟ ಆಗ್ತದೆ ಇಷ್ಟ ಆಯಿತು ಇಷ್ಟ ಆಯಿತು ಅಂತ ಹೇಳಿ ಹಾಕ್ಬಿಡೋದು ಅದು ಆಗಲಿಕ್ಕಿಲ್ಲ ಇನ್ನೊಂದು ಪ್ರಸಂಗ ಇಂಥದ್ದು ನೆನಪಿಗೆ ಬರುತ್ತದೆ ಸೆಂಟ್ರಲ್ ಕಾಲೇಜಲ್ಲಿ ಭೂಗರ್ಭ ವಿಜ್ಞಾನದ ಪ್ರೊಫೆಸರ್ ಆಗಿದ್ದ ವಿ ಎಸ್ ಸಾಂಬಶಿವಯ್ಯರವರು ವಿಜ್ಞಾನ ಪರಿಶ್ರಮದ ವಿಷಯಗಳು ತುಂಬ ಉತ್ಸಾಹಿಗಳು ಆ ಮಹನೀಯರು ಮೈಸೂರಿನ ಖನಿಜ ಸಂಪತ್ತು ಜಲಾಶಯ ಸಂಪತ್ತು ಅರಣ್ಯ ಸಂಪತ್ತು ಇವುಗಳನ್ನು ಕುರಿತಾದ ದೊಡ್ಡ ವರದಿಯನ್ನು ತಯಾರು ಮಾಡಿ ಒಪ್ಪಿಸಿದರು ಅದು ಬಹು ಅಮೂಲ್ಯವಾದ ವರದಿ ದೇಶ ಸಂಪತ್ತನು ಲೆಕ್ಕಾಚಾರವಾಗಿ ತಿಳಿದುಕೊಂಡ ಆಕಾಂಕ್ಷೆ ಉಳ್ಳವರಿಗೆ ಅದೊಂದು ಆಕರ ಗ್ರಂಥ ಅದರಲ್ಲಿಯೇ ಒಂದು ಸಲಹೆಯನ್ನು ನೋಡೋಣ ಒಂದು ಸಲಹೆ ಎಷ್ಟು ಚೆನ್ನಾಗಿದೆ ಅದು ಅಂತ ಮಲೆನಾಡು ಪ್ರಾಂತದ ಕಡೆಗಲಿ ಕಾಡುಗಳಲ್ಲಿ ಹುಲ್ಲು ಆಳಾಳುದ ಬೆಳೆದಿರುತ್ತದೆ ಒಂದು ನೂರು ಜನ ಕುಯ್ಯುವ ಆಳುಗಳನ್ನು ಗೊತ್ತು ಮಾಡಿ ಅವರು ಪ್ರತಿದಿನವೂ ಈ ಹುಲ್ಲನ್ನು ಕೊಯ್ದು ಪಿಂಡಿ ಪಿಂಡಿಗಳಾಗಿ ಕಟ್ಟಿ ಆ ಪಿಂಡಿಗಳನ್ನು ಬೇಲುಗಳಾಗಿ ಜೋಡಿಸಿ ಆ ಬೇಲುಗಳಿಗೆ ಭದ್ರವಾದ ಕಬ್ಬಿಣದ ಪಟ್ಟಿಗಳನ್ನು ಕಟ್ಟಿ ಇಂಥ ನೂರಿನ್ನೂ ಬೇ ನೂರಿನ್ನೂರು ಬೇಲುಗಳು ಸಿದ್ಧವಾದಾಗ ಐಡಿಯಾ ಎಷ್ಟು ಚೆನ್ನಾಗಿದೆ ನೋಡಿ ನೂರು ಜನ ಆಳು ಹೋಗಬೇಕು ಮೊದಲು ಹುಲ್ಲು ಕತ್ತರಿಸಬೇಕು ಅವನು ಪಿಂಡಿ ಕಟ್ಟಬೇಕು ಪಿಂಡಿಗಳನ್ನೆಲ್ಲ ಸೇರಿಸಿ ಬೇಲ್ ಮಾಡಬೇಕು ಬೇಲಿಗೆಲ್ಲ ಕಬ್ಬಿಣದ ಪಟ್ಟಿ ಕಟ್ಟಬೇಕು ಒಂದು ನೂರು ಇನ್ನೂರು ರೆಡಿ ಆಗಬೇಕದು ಆಮೇಲೆ ಏನು ಮಾಡಬೇಕು ಅದು ತಮ್ಮಷ್ಟೇ ಸಿದ್ಧವಾದಾಗ ಅದನ್ನು ಬಾಬಾ ಬುಡನ್ ಬೆಟ್ಟದ ಪಶ್ಚಿಮ ದಿಕ್ಕಿನ ಇಳಿಜಾರಿನಲ್ಲಿ ಒರೆಸೆ ಒರಸೆಯಾಗಿ ಜೋಡಿಸಿ ಅಲ್ಲಿಂದ ಬಲವಾಗಿ ಒದ್ದು ಉರುಳಿಸತಕ್ಕದ್ದು ಆಗ ಹುಲ್ಲಿನ ಬೇಲುಗಳು ತಾವಾಗಿ ಯಾವ ಖರ್ಚು ಇಲ್ಲದೆ ಉರುಳಿ ಉರುಳಿಕೊಂಡು ಸಮುದ್ರ ತೀರವನ್ನು ಸೇರುತ್ತವೆ ಅಲ್ಲಿಂದ ಹುಲ್ಲನ್ನು ದೋಣಿಗಳ ಮೇಲೆ ವ್ಯಾಪಾರ ಸ್ಥಾನಗಳಿಗೆ ಸಾಗಿಸತಕ್ಕದ್ದು ಎಷ್ಟು ಚೆನ್ನಾಗಿದೆ ನೋಡಿ ಹುಲ್ಲು ಕತ್ತರಿಸಿ ಬೆಟ್ಟದಲ್ಲಿ ತೊಗೊಂಡು ಹೋಗಬೇಕು ಮತ್ತು ಜೋಡಿಸ್ಬೇಕು ಅದನ್ನು ಬೇಲ್ ಮಾಡಿ ಅದನ್ನು ಒದಿಬೇಕು ಅಷ್ಟೆಲ್ಲ ಹೋಗಿ ಅದು ಉರುಳಬೇಕು ಸಮುದ್ರಕ್ಕೆ ಹೋಗಬೇಕು ಅದನ್ನು ತಗೊಂಡು ವ್ಯಾಪಾರಕ್ಕೆ ಹೋಗಬೇಕು ಇದು ಒಂದು ಸಲಹೆ ಇದು ಅವ್ರು ಹೇಳ್ತಾರೆ ನಗೆ ಬರುತ್ತೆ ನಮ್ಮ ನಿಜ ಆದರೆ ನಿಜವಾಗಲೂ ಇಂಥ ರಿಪೋರ್ಟ್ ಇತ್ತು ನಮಗೆ ಅಂತ ಇನ್ನೊಂದು ಮಹನಿ ಇನ್ನೊ ಮತ್ತೊಬ್ಬ ಮಹನೀಯರ ಸಲ ಒಂದು ಸಲಹೆ ಅದ್ಭುತ ಸಲಹೆ ಅದು ಬೆಂಗಳೂರಿನಲ್ಲಿ ನಾಟಕ ಶಾಲೆಗಳು ನಾಲ್ಕಾರಿವೆ ಒಂದೊಂದರಲ್ಲಿಯೂ ಸಾವಿರ ಸಾವಿರ ಜನ ಸೇರುತ್ತಾರೆ ಆ ನಾಟಕ ಶಾಲೆಗಳ ಸಮೀಪದಲ್ಲಿ ನಾಲ್ಕೈದು ಬೇರೆ ಬೇರೆ ತೊಟ್ಟಿಗಳನ್ನು ಕಟ್ಟಿಸಿ ಅವುಗಳಲ್ಲಿ ಮೂತ್ರ ಸಂಗ್ರಹ ಮಾಡಿ ಅದರಿಂದ ಅಮೋನಿಯಂ ಸಲ್ಫೇಡ್ ತಯಾರಿಸಬಹುದು ಇದು ಪ್ರಪೋಸಲ್ ಇದು ಎಕನಾಮಿಕ್ ಕಾನ್ಫರೆನ್ಸಲ್ಲಿ ಹೀಗೆ ಎಕನಾಮಿಕ್ ಕಾನ್ಫರೆನ್ಸ್ ಬಹುಬಾರಿ ನಗೆಗೀಡಾಯಿತು ಅಂತ ಬರೀತಾರೆ ಆದರೆ ಹೇಳಿದ ತಕ್ಷಣ ಅದು ಡಿವಿಜೆ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತ ಹೇಳಿದ್ನಲ್ಲ ಈ ಹ್ಯಾಬಿಟ್ಟು ಆದರೆ ಸಂಸ್ಥೆಯಿಂದ ಶಾಶ್ವತವಾಗಿ ಪ್ರಯೋಜನವಾದ ಕಾರ್ಯ ನಡೆಯಲಿಲ್ಲಂದು ಯಾರೂ ಹೇಳಲಾರರು ಒಳ್ಳೆ ಕೆಲಸ ಕೂಡ ಆಗಿದೆ ಅದೇ ಮೈಸೂರು ಯೂನಿವರ್ಸಿಟಿ ಆದಂಥದ್ದು ಶಿವ ಸಮುದ್ರದಲ್ಲಿ ಎನರ್ಜಿ ಬಂದು ಟ್ರಾನ್ಸ್ಮಿಷನ್ ಲೈನ್ ಹಾಕಿದ್ದು ಒಳ್ಳೆ ಕೆಲಸನೂ ಆಗಿದೆ ಅದಕ್ಕೆ ಹೇಳ್ತಾರೆ ಹೇಗಾಯಿತು ಅಂತ ಹೇಳ್ತಾರೆ ಹಿಂದೆ ಮಾರೀಕಣಿವೆಯ ಜಲಾಶಯ ಮೊದಲ ಭಾರೀ ಯೋಜನೆಗಳನ್ನು ಯಾವ ಎಕನಾಮಿಕ್ ಅನ್ನ ಕಾನ್ಫರೆನ್ಸಿನ ಸಹಾಯವಿಲ್ಲದೆ ರೂಪುಗೊಳಿಸಿದಂತೆ ವಿಶ್ವೇಶ್ವರಯ್ಯನವರು ತಮ್ಮ ಸ್ವಶಕ್ತಿಯಿಂದಲೇ ಮಹಾಕಾರು ನಡೆಸಬಹುದಾಗಿತ್ತು ಅವರೇ ಮಾಡ್ಬೋದಾಗಿತ್ತು ಇದನ್ನು ಪ್ರಾಜೆಕ್ಟ್ಸನ್ನು ಅವ್ರು ಯಾಕೆ ಮಾಡಲಿ ಅದು ವಾಸ್ತವವಾಗಿ ನಡೆದದ್ದು ಹಾಗೀರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಏನಾಗಿದೆ ವಾಸ್ತವವಾಗಿ ಅವರ ಶಕ್ತಿಯಿಂದ ಚಿಂತನೆಯಿಂದ ಆದಂಥದ್ದೇ ತಮ್ಮ ಪ್ರತಿಭೆ ಸಾಮರ್ಥ್ಯಗಳಿಂದ ತಾವು ನಡೆಸಿದ ಕಾರ್ಯಕಲಾಪಗಳ ಕೀರ್ತಿಯನ್ನು ವಿಶ್ವೇಶ್ವರಯ್ಯನವರು ತಾವು ಸ್ಥಾಪಿಸಿದ ಸಂಸ್ಥೆಗೆ ಧಾರೆ ಎರಿದರು ಇದು ಭಾಳ ಮುಖ್ಯ ವಿಷಯ ಸಾಮಾನ್ಯವಾಗಿ ನಾವು ದೊಡ್ಡ ಸಂಸ್ಥೆಗೆ ನಾವು ಸೇರಿಕೊಂಡಿದ್ದೇವೆ ಅಂತ ಹೇಳೋದ್ರಲ್ಲಿ ಹೆಮ್ಮೆ ಪಡ್ಕೊಳ್ತೇವೆ ಆದರೆ ಇವರು ಒಂದು ಸಂಸ್ಥೆಯನ್ನು ಕಟ್ಟಿ ತಾವು ಪರಿಶ್ರಮದಿಂದ ಏನು ಸಾಧನೆಯನ್ನು ಮಾಡಿದರೂ ಸಾಧನೆಯನ್ನು ಸಂಸ್ಥೆಗೆ ಧಾರೆ ಎರೆದು ದೊಡ್ಡದನ್ನಾಗಿ ಮಾಡಿದರು ಇದು ವಿಶ್ವೇಶ್ವರಯ್ಯನ ದೊಡ್ಡತನ ಇದು ಆದರೆ ಈ ಎಕನಾಮಿಕ್ ಕಾನ್ಫರೆನ್ಸ್ ಬಗ್ಗೆ ಟೀಕೆ ಬರ್ತಾಯಿತ್ತು ಟೀಕೆ ಯಾವ ವಿಷಯದಲ್ಲಿ ಬರ್ತಾಯಿತ್ತು ಅಂದರೆ ಮುಖ್ಯ ಆಕ್ಷೇಪಣೆ ಎರಡು ಈ ಕಾನ್ಫರೆನ್ಸ್ ಬಗ್ಗೆ ಆಕ್ಷೇಪಣೆ ಎರಡು ಇತ್ತಂತೆ ಏನು ಆಕ್ಷೇಪಣೆ ಈ ಸಮಿತಿಯಲ್ಲಿ ಮಾತು ಹೆಚ್ಚು ಕೆಲಸ ಕಡಿಮೆ ವಿಪರೀತ ಮಾತಾಡ್ತಾರೆ ಕೆಲಸ ಕಮ್ಮಿ ಆಗ್ತದೆ ಅಂತ ಇನ್ನೊಂದು ಆದ ತಕ್ಕ ಆದಾಯವಿಲ್ಲದೆ ಹೋಯಿತು ತುಂಬ ಖರ್ಚು ಮಾಡ್ತೀರಿ ಆದಾಯ ಇಲ್ಲ ಅಂತ ಹೇಳಿದ್ರಂತೆ ಎಕನಾಮಿಕ್ ಕಾನ್ಫರೆನ್ಸಿಗಾಗಿ ವೆಚ್ಚವಾದ ಹಣವನ್ನು ಬಹುಭಾರಿಯದಂದು ಇವತ್ತು ಜನ ಗಣಿಸದೇ ಹೋಗಬಹುದು ಯಾವುದೇಷ್ಟು ದುಡ್ಡ್ರಿ ಖರ್ಚಾಗಿಲ್ಲ ಅಂತ ಅನ್ಬಹುದು ಬರೀತಾರೆ ಅವರು ಮಾತನ್ನು ಇದು ಅರವತ್ತೊಂಬತ್ತನೇ ಇಸ್ವಿಗೆ ಬರೆದಂಥದ್ದು ಪಂಚವಾರ್ಷಿಕ ಯೋಜನೆಗಳು ತಿಂದಿರುವ ಹಣ ಲಕ್ಷ ಕೋಟಿಗಳಷ್ಟಲ್ಲ ಅರ್ಬುದ ಅನ್ಯರ್ಬುದಗಳಷ್ಟು ಅದರ ಮುಂದೆ ಐವತ್ತು ವರ್ಷಗಳ ಹಿಂದೆ ಎಕನಾಮಿಕ್ ಕಾನ್ಫರೆನ್ಸಿಗಾಗಿ ಮಾಡಿದ ವೆಚ್ಚ ಎಷ್ಟಿರೋದು ಪಂಚವಾರ್ಷಿಕ ಯೋಜನೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದೆಯೋ ಅದನ್ನು ಕಂಪೇರ್ ಮಾಡಿದರೆ ಇದೇನೂ ಖರ್ಚಲ್ಲ ಕೆಲಸ ತುಂಬ ಜಾಸ್ತಿ ಆಗಿದೆ ಅದು ನೋಡಿದರೆ ಆಗಿನ ಜನ ಅಂದ್ರಂತೆ ದುಡ್ಡು ಆದರೂ ಅಂತಂತ ಇದ್ರಂತೆ ಅದಕ್ಕೆ ಹೇಳ್ತಾರೆ ಮಹಾಗಜಾಯ ಫಲಾಯಂತೆ ಮಶಕಾನ ಅಂತೂ ಕಾಕಥ ಅಂದರೆ ಆನೆಗೆ ಆನೆ ಹೋಗ್ತಿರ್ಬೇಕಾದ್ರೆ ಬಾಲಕ್ಕೆ ಹೊಡೆದಾಡಿದರು ಅಂತ ಆನೆ ಹೋಗ್ತಾ ಇದೆ ಇವೋ ಬಾಲ ಹೋಯ್ತು ಬಾಲ ಹೋಯ್ತು ಆನೆ ಹೋಗ್ತಾಯಿದೆ ನೋಡೋದಿಲ್ಲ ಅಂತ ಹಾಗೆ ಪಂಚವಾರ್ಷಿಕ ಯೋಜನೆ ಖರ್ಚಾಗಿದೆ ಅಂತ ಡಿವಿಜ್ ಅಂತಾರೆ ಖರ್ಚಾಯ್ತು ಖರ್ಚಾಯಿತು ಅಂತೀವಿ ಕಾನ್ಫರೆನ್ಸ್ ಎಕನಾಮಿಕ್ ಕಾನ್ಫರೆನ್ಸಿಗೆ ಎಲ್ಲಿ ಖರ್ಚಾಯಿತು ಹಣ ಎದಕ್ಕೋಸ್ಕರ ಜಾಸ್ತಿ ಖರ್ಚಾಯಿತು ಲೆಕ್ಕ ಹಾಕಿದ್ದಾರೆ ಆದರೂ ಹಣ ಒಂದಾಗಲಿ ಹತ್ತಾಗಲಿ ನೂರಾಗಲಿ ಅದು ಪೋಲಾಗುವ ವಿಧಾನ ಬಹುಮಟ್ಟಿಗೆ ಒಂದನ್ನೊಂದು ಹೋಲೋದಾಗುತ್ತದೆ ಪಂಚವಾರ್ಷಿಕ ಯೋಜನೆ ಆಗಲಿ ನಮ್ಮ ಎಕನಾಮಿಕ್ ಕಾನ್ಫರೆನ್ಸ್ ಆಗಲಿ ಸಾಮಾನ್ಯವಾಗಿ ಹಣ ಖರ್ಚಾಗೋದು ಎಲ್ಲಿ ಅಂತ ಹೇಳ್ತಾರೆ ಮುಖ್ಯ ವಿಧಾನಗಳಲ್ಲಿ ಮೂರು ಖರ್ಚಾಗೋದು ಮೆಂಬರುಗಳ ಪ್ರಯಾಣದ ವೆಚ್ಚ ಎರಡನೇದು ಭಾರಿ ಟಿಫಿನ್ನುಗಳು ಮೂರನೇದ್ದು ಅನಾವಶ್ಯಕವಾದ ಮುದ್ರಣ ಇಲ್ಲಿ ಐ ಥಿಂಕ್ ಡಿ ವಿ ಜಿ ಎಟ್ ಬೆಸ್ಟ್ ಅನಿಸುತ್ತೆ ಆ ಸರ್ಕಾಸಮ್ ಆ ವ್ಯಂಗ್ಯ ಕಟೋಕ್ತಿ ಬರ್ತದಲ್ಲ ಇಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಅವರಿಗೆ ಅನೇಕ ಮಂದಿ ಮೆಂಬರುಗಳಿಗೆ ದುಃಖದಿಂದ ಬರೆದಿದ್ದಿರಬೇಕದು ಅನೇಕ ಮಂದಿ ಮೆಂಬರುಗಳಿಗೆ ಪ್ರಯಾಣ ಭತ್ಯವೇ ಮುಖ್ಯ ಜೀವನೋಪಾಯ ಎಂದು ಧಾರಾಡವಾಗಿ ಹೇಳಿಕೊಳ್ಳಬಹುದು ಈ ಮಾತನ್ನು ಹೇಳಬೇಕಾದ್ರೆ ನಾವು ಗಮನಿಸಬೇಕಾದದ್ದು ಡಿ ವಿ ಪ್ರಜಾಪ್ರತಿನಿಧಿ ಸಭೆಗೆ ಮೈಸೂರಿಗೆ ಹೋಗ್ತಿರ್ಬೇಕಾದ್ರೆ ಹೋಗಿ ಬಸ್ಸಿಗೆ ಅವರಿಗೆ ಡಿ ಅಂತಿರೋದು ಟಿ ಅಂತಿರೋದು ಟ್ರಾವೆಲ್ ಅಲೌನ್ಸ್ ಅಂತ ಕೊಡೋರಂತೆ ಅದು ಒಂದು ರೂಪಾಯಿ ಹನ್ನೆರಡು ಹಣೆನೋ ಇರ್ತಿತ್ತಂತೆ ಇವು ತಗೋತಾ ಇರಲಿಲ್ಲಂತೆ ಅಲ್ಲೇ ಇಟ್ಬಿಟ್ಟು ನನ್ನ ಕಡೆ ಇದ್ರೆ ಖರ್ಚಾಗೋಗ್ಬಿಡುತ್ತೆ ಒಂದು ಇರುತ್ತದೆ ಒಂದು ದೊಡ್ಡ ಗಂಟೆ ಅದ ತೊಗೋತೇನೆ ನಾನು ಅಂತ ಅಲ್ಲೇ ಬಿಟ್ಟು ಬರೋರಂತೆ ಒಂದು ಸಲ ವಿಶ್ವೇಶ್ವರ ಏನೋ ಮಹಾರಾಜರಿಗೆ ಹೇಳಿದ್ರಂತೆ ಡಿ ಸ್ವಲ್ಪ ಹಣಕಾಸಿನ ತುಂಬ ತೊಂದರೆ ಇದೆ ಅವರಿಗೆ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಮಹಾರಾಜರು ಪಾಪ ಕೊಡಿ ಖಂಡಿತ ಕೊಡಿ ಎಂದರು ಅದನ್ನು ಐದು ರೂಪಾಯಿ ಮಾಡಿದ್ರಂತೆ ಡಿ ವಿ ರೂಪಾಯಿ ಮಾಡಿದ್ರಂತೆ ಇವರು ಹೋದಾಗ ಸೈನ್ ಹೋದಾಗ ಐದು ರೂಪಾಯಿ ತೊಗೊಳ್ಳಿ ಏಂದಿರಂತೆ ಇವರು ಏನು ವಿಶೇಷ ಭಾರೀ ನಮ್ಮ ಸರ್ಕಾರಕ್ಕೆ ಭಾಳ ದುಡ್ಡು ಬಂದಂಗಿದೆ ಎಲ್ಲರಿಗೂ ಹಂಚ್ತಾ ಇದ್ದೀರಿ ಅಂತ ಕೇಳಿದ್ರಂತೆ ಇಲ್ಲ ಇಲ್ಲ ಮಹಾರಾಜರು ಆರ್ಡರ್ ಮಾಡಿದ್ದಾರೆ ಅಂತ ಇವ್ರು ಹಾಗೆ ತೊಗೋತಾರೆ ಇವರು ಎಲ್ರಿಗೂ ಆಗಿದೆಯೋ ಅಂತ ಕೇಳಿದ್ರಂತೆ ಅದು ಗೊತ್ತಿಲ್ಲ ನನಗೆ ಅಂದರು ಇವ್ರು ಬಿಡ್ತಾರೆ ಅವಾಗ ಕೇಳಿದಾಗ ಅವರೊಬ್ಬರಿಗೆ ಆಗಿದ್ದದ್ದದು ಇವರೊಬ್ಬರಿಗೆ ಐದು ರೂಪಾಯಿ ಮಾಡಿದ್ದು ಇವ್ ಹೇಳಿದ್ರಂತೆ ವಿಶ್ವೇಶ್ವರಯನವ್ರಿಗೆ ಅದೆಲ್ಲ ಸರಿ ನನಗೆ ಒಂದು ರೂಪಾಯಿ ಹನ್ನೆರಡು ಎಣೆಮೆ ನನ್ನ ಪೈಸೋ ಕೂಡ ತೊಗೊಳ್ಳೋದಿಲ್ಲ ನಾನು ನಾನು ಕೊಡಬೇಕಾದಷ್ಟು ಇನ್ನೇನೂ ಕೊಡಬೇಕಾಗಿಲ್ಲ ಅಂಥೇಳಿ ಉಳಿದುದನ್ನು ಬರೆದಾಗ ವಿಶೇಷ ಮೂರು ಖಾಯಿದ್ಯಾ ನೀನು ನನಗೆ ಏನು ತಿಳಿಯಲ್ಲ ಅಂತ ಬೈದ್ರಂತೆ ನೀವು ಬೈದರು ಅಡ್ಡಿಲ್ಲ ತೊಗೊಳ್ಳೋದಿಲ್ಲ ಅಂತ ತೊಗೊಳ್ಳಿಲ್ಲ ಡಿ ವಿಜಿ ಅದು ಇವರು ಆದ್ರೆ ಬಾಕಿ ಮೆಂಬರ್ ಹೇಗಿದ್ದರು ಅಂತ ಹೇಳ್ತಾರೆ ಪ್ರಯಾಣ ಭತ್ಯವೇ ಮುಖ್ಯ ಜೀವನೋಪಾಯ ಎಂದು ಧಾರಾಳವಾಗಿ ಹೇಳಿಕೊಳ್ಳಬಹುದಾಗಿತ್ತು ತಮಾಷೆ ನೋಡಿ ಹರಿಹರದ ಆಚೆಯಿಂದ ಕಡೂರಿನ ದೂರದ ಹಳ್ಳಿಯಿಂದ ಈಗ ಯಾವ ಯಾವುದೋ ಅವಿಜ್ಞಾತವಾದ ಮೂಲೆ ಮಡುಕುಗಳಿಂದ ತಾವು ಬರುತ್ತಿರುವಂತೆ ಬಿಲ್ ಮಾಡಿ ಭತ್ಯೆ ಈಗೂ ಏನು ವ್ಯತ್ಯಾಸ ಆಗಿಲ್ಲ ನಾನು ಸಾಕಷ್ಟು ಕಮಿಟಿಯಲ್ಲಿ ನೋಡಿದ್ದೇನೆ ಬೆಂಗಳೂರಲ್ಲೇ ಇರ್ತಾರೆ ಟಿಕೆಟ್ ನೋಡಿದ್ರೆ ಬೀದರಿಂದ ಬರುತ್ತೆ ಅಲ್ಲಿಂದ ಟ್ರಾವೆಲ್ ಮಾಡಿ ಬಂದಿದ್ವಿ ಅಂತ ಬಿಲ್ ತಗೋತಾರೆ ಹಾಗೆ ಮಾಡಿದ್ದು ಒಂದೇ ದಿನ ನೋಡಿ ಒಂದೇ ದಿನ ಎರಡು ಮೂರು ಕಮಿಟಿಗಳ ಮೀಟಿಂಗುಗಳ ನೆವದಿಂದ ಬೇರೆ ಬೇರೆ ಇಲಾಖೆಗಳಿಗೆ ಎರಡು ಮೂರು ಬಿಲ್ ಮಾಡುತ್ತಿದ್ದುದುಂಟು ಒಂದೇ ದಿವಸ ಮೀಟಿಂಗು ಮೂರು ಬಿಲ್ ಮಾಡೋದು ಸೋಮವಾರ ಒಂದು ಮೀಟಿಂಗು ಮಾರನೇ ಬುಧವಾರ ಇನ್ನೊಂದು ಮೀಟಿಂಗು ಸೋಮವಾರ ಒಂದು ಮೀಟಿಂಗು ಬುಧವಾರ ಒಂದು ಮೀಟಿಂಗು ಈ ನಡುವಣ ಒಂದು ದಿನ ತಮ್ಮ ಊರಿಗೆ ಹೋಗಿ ಬಂದಂತೆ ಬಿಲ್ ಮಾಡಿ ಗೆದ್ದವರು ಉಂಟು ಅಂದರೆ ಇದು ಅವತ್ತಿನ ಪ್ರಸಂಗ ಅಲ್ಲ ಇವತ್ತು ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ ಡಿ ವಿ ಜಿ ಬರೆದದೊಂದು ಬರೆದಾರೆ ರಾಮನಿದ್ದಂದು ರಾವಣನೊಬ್ಬನಿದ್ದನಲ್ಲ ಎಂದು ಬರೋದು ಹಾಗೆ ನಾವೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ತೀವಲ್ಲ ಹಿಂದಿನ ಕಾಲದಲ್ಲಿ ಹಾಗೂ ಇದು ಅಂಥವರು ಜಾಸ್ತಿ ಇದ್ರು ಬರೀತಾರೆ ಅಂಥವರೇ ಜಾಸ್ತಿ ಪ್ರಾಮಾಣಿಕ ಕೆಲಸ ಅದಕ್ಕೆ ಸಮಿತಿ ಏನು ಕೆಲಸ ಮಾಡ್ತಿತ್ತು ಅಂದರೆ ಒಬ್ಬರು ಮಾಡಿದ್ರು ಉಳ್ದವ್ರು ಅಷ್ಟು ಅಂದರು ಅಷ್ಟೇ ಹೀಗೆ ನೂರಿನ್ನೂರು ಮಂದಿಗೆ ಸುಲಭ ಜೀವನವಾಯಿತು ಒಬ್ರಲ್ಲ ನೂರಿನ್ನೂರು ಮಂದಿಗೆ ಸುಲಭ ಜೀವನವಾಯಿತು ಫಲಾಹಾರ ಅದೊಂದು ಭಾಳ ಮುಖ್ಯ ಐಟಮ್ ಅಲ್ವಾ ಮೀಟಿಂಗ್ ಅದು ಹೇಳ್ತಾರೆ ಸಾಮಾನ್ಯವಾಗಿ ಹೇಳ್ತಾರೆ ಎನಿ ಕಾನ್ಫರೆನ್ಸ್ ಈಸ್ ಸಕ್ಸಸ್ಫುಲ್ ಇಫ್ ಯು ಅರೇಂಜ್ ಫಾರ್ ಎನ್ ಎಕ್ಸಲೆಂಟ್ ಲಂಚ್ ಅಂತ ಒಳ್ಳೆ ಲಂಚ್ ಹಾಕ್ಬಿಟ್ರೆ ಅರ್ಧ ಕಾನ್ಫರೆನ್ಸ್ ಸಕ್ಸಸ್ಫುಲ್ ಆಯಿತು ಅಂತ ಇವ್ರು ಹೇಳ್ತಾರೆ ಫಲಾಹಾರ ಇನ್ನೂ ಫಲಾಹಾರದ ವಿಷಯ ಅದು ನ ಭೂತೋ ನ ಭವಿಷ್ಯತಿ ಮೀಟಿಂಗ್ ನಡೆದ ಪ್ರತಿ ದಿವಸವೂ ಫಲ ಫಲಾಹಾರದ ಪರಿಠವಣೆ ಹೀಗೆ ಫಲಾರು ಹೇಗಿರಬೇಕು ಅಂತ ಲಿಸ್ಟ್ ಮಾಡ್ತಾರೆ ಮೊದಲು ನಂಬರ್ ಒನ್ ಬೆಂದದ್ದು ಬೆಂದದ್ದಿರಬೇಕು ಕರಿದದ್ದಿರಬೇಕು ಹುರಿದದ್ದಿರೋಗೆಲ್ಲ ಇದೆ ಬೆಂದದ್ದು ಸಪ್ಪೆ ಖಾರ ಗುಗ್ಗುರಿಗಳು ಸಪ್ಪೆ ಬೆಂದದ್ದು ಇರಬೇಕು ಖಾರ ಗುಗ್ಗುರಿಗಳಿರಬೇಕು ಸಿಹಿ ದಮ್ರೋಟು ಒಗೈರೆ ಇದೆಲ್ಲ ಇರಬೇಕು ಕರಿದದ್ದು ಯಾವುದಾದ್ರೂ ಇರಬೇಕು ಹುರಿದದ್ದು ಗೋಡಂಬಿ ಬದಾಮಿ ಒಗೈರೆ ಅರೆದದ್ದು ಬಾದಾಮಿ ಹಲ್ವಾ ಹಸಿಯದು ಕೋಸಂಬರಿ ಎಳೆನೀರು ಒಗೈರೆ ಪಾನಕಗಳು ಟೀ ಕಾಫಿ ಸೋಡಾ ಲೆಮನೈಡ್ ವಗೇರೆ ಕೊನೆಗೆ ಬೀಡ ಚುಟ್ಟ ವಗೇರೆ ಇವು ಸಹಿತ ಕಸಿರ್ಕೊಂಡಿದ್ರೊಳಗೆ ಇದರಲ್ಲಿ ಇನ್ನೊಂದು ವಿಶೇಷ ಅದು ಬರೀತಾರೆ ಇವತ್ತಿಗೂ ಅದು ಏನೂ ಸುಳ್ಳಲ್ಲ ಇವತ್ತು ಜಾಸ್ತಿ ಆಗಿದೆ ಅನ್ನಿಸ್ಬೇಕು ಇನ್ನೊಂದು ವಿಶೇಷ ಕೆಲ ಮಂದಿ ಬಹುಶಃ ಬೆಳಗಿನಿಂದ ಉಪವಾಸವಿದ್ದು ಮೀಟಿಂಗಿನ ಹೊತ್ತಿಗೆ ಒಂದು ಗಂಟೆ ಮುಂಚೆ ಬರುವರು ಸಭಾಸ್ಥಳದ ಪಕ್ಕದ ಕೋಣೆಯಲ್ಲಿ ಇರುವ ತರತೀಪುಗಳನ್ನು ನೋಡಿ ಆ ಪ್ಯಾಂಟ್ರಿ ಇರ್ತದಲ್ಲ ಪಕ್ಕದಲ್ಲಿ ಮೀಟಿಂಗ್ ಶುರು ಆಗೊಂದು ತಾಸು ಬಂದ್ಬಿಟ್ಟು ಮೊದಲೇ ಬರೋದು ಅವ್ನು ಮೀಟಿಂಗ್ಗಿಂತ ಪಕ್ಕದಲ್ಲಿ ಅರೇಂಜ್ಮೆಂಟ್ ಆಗಿರ್ತದಿಲ್ಲ ತಿಂಡಿಗೆಲ್ಲ ಅಲ್ಲಿ ಹೋಗ್ಬಿಟ್ಟು ತರತೀಪುಗಳನ್ನು ನೋಡಿ ಕೊಂಚ ಕೊಂಚ ಕೇಳುವರು ಸರಬರಾಯಿ ಮಾಡುವ ಆತನಿಗೆ ಕೊಡನು ಎನ್ನಲು ಭಯ ಪಾಪ ಅವನೇನು ಮಾಡ್ತಾನೆ ಕೇಟರಿಂಗ್ ಸರ್ವಿಸ್ನವನು ಇವರೆಲ್ಲ ಮೆಂಬರ್ಸ್ ಅಲ್ವ ಇವರು ತನ್ನ ಸಾಮಗ್ರಿ ಚೆನ್ನಾಗಿಲ್ಲವೆಂದು ಯಾರಾದರೂ ಪುಕಾರ ಮಾಡಿದರೆ ತನ್ನ ವ್ಯಾಪಾರಕ್ಕೆ ಸೊನ್ನೆ ಬಿದ್ದೀತು ಎಂದುಕೊಂಡು ಅವನು ಕೊಟ್ಟ ಒಂದೆರಡು ತಟ್ಟೆಗಳನ್ನು ಮೆಂಬರು ಖಾಲಿ ಮಾಡುವರು ಮೀಟಿಂಗಿಂತ ಮೊದಲು ಆಮೇಲೆ ಮಧ್ಯಾಹ್ನ ಪರ ಒಂದು ಗಂಟೆಗೋ ಎರಡು ಗಂಟೆಗೋ ಗೊತ್ತಾದಂಥ ಉಪಹಾರ ಬೇರೆ ಆಗ ನಮ್ಮ ಮೆಂಬರು ಕ್ರಮಕ್ರಮವಾಗಿ ಒಂದೆರಡು ಪ್ಲೇಟ್ಗಳನ್ನು ಚೊಕ್ಕಟ ಮಾಡುವರು ಮೀಟಿಂಗಿಗೆ ಹಾಜರಿದ್ದದ್ದಾಯಿತು ಸ್ವಂತ ಖರ್ಚಿಲ್ಲದೆ ಹೊಟ್ಟೆ ತುಂಬಿಸಿಕೊಂಡದ್ದಾಯಿತು ಈಗ ಎರಡು ವಿಧಗಳಿಂದಲೂ ಹಣ ಗಂಟು ಇದು ನನ್ನ ಕಲ್ಪನೆ ಎಂದು ಯಾರೂ ತಳ್ಳಿ ಹಾಕಬೇಕಾಗಿದ್ದಿಲ್ಲ ಕಲ್ಪನೆ ಅನ್ಕೋಬೇಡಿ ಇದನ್ನು ಅಂತ ಅಂದರೆ ನೆಹರು ಯುಗದಲ್ಲಿ ಬರೆದಿದ್ದು ನೆಹರು ಯುಗದಲ್ಲಿ ಲೋಕಸಭೆ ರಾಜ್ಯಸಭೆಗಳ ಸದಸ್ಯ ಮಹಾಶಯರೆಷ್ಟೋ ಎಷ್ಟೋ ಮಂದಿ ಇದೇ ನೀತಿಯನ್ನು ಅನುಸರಿಸುತ್ತಾರಂತೆ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಅನುಸರಿಸುತ್ತಾರಂತೆ ಅಂತ ಅವಾಗ ಬರೆದಿದ್ರು ಅನುಸರಿಸುತ್ತಾರೆ ಅಂತ ಈಗ ಹೇಳಬೇಕು ಇದಾದಮೇಲೆ ನಮ್ಮ ವಿಶ್ವೇಶ್ವರಯ್ಯನವರಿಗೆ ಸಮಯದ ಬಗ್ಗೆ ಬಹಳ ಪ್ರತಿಯೊಂದು ಮಿನಿಟ್ ಮಿನಿಟ್ ಆಗಬೇಕು ಅಂತಿತ್ತಲ್ಲ ಅದನ್ನು ನೋಡಿ ಕೆಲವರು ತಮಾಷೆ ಮಾಡೋಕ್ಕೆ ಹೋದ್ರಂತೆ ಚೇಷ್ಟೆ ಪಡೋಕ್ಕೆ ಹೋದ್ರಂತೆ ದೊಡ್ಡವರನ್ನು ಹಾಸ್ಯ ಮಾಡುವುದು ಅವರಿಗೆ ಮೋಸ ಮಾಡೋದು ಬಹಳ ಸುಲಭ ಒಂದು ವೃತನಷ್ಟೇ ಇಟ್ಟುಕೊಂಡವರ ನಡವಳಿಕೆಯಲ್ಲಿ ಲಘು ಮನಸ್ಸಿನ ನಗಲು ಕಾರಣವಾದ ಸಂದರ್ಭಗಳು ಎಷ್ಟೋ ಇರುತ್ತವೆ ದೊಡ್ಡವರು ನೋಡಿದಾಗ ನಗೋದಕ್ಕೆ ಅವಕಾಶ ಇರ್ತದೆ ನಿಮಗೆ ನೋಡಿ ಎಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಅವರು ಅಂತ ಆದರೆ ಒಂದು ಮಹಾದೀಕ್ಷೆಯಲ್ಲಿ ಮನಸ್ಸನ್ನು ಮಗ್ನ ಮಾಡಿರುವವರು ಚಿಲ್ಲರ ವಿಷಯಕ್ಕೆ ಗಮನ ತೆಗೆದುಕೊಳ್ಳಲಾರರು ಅದಕ್ಕೆ ಸಿಂಹದೃಷ್ಟಿ ಅಂತ ಹೆಸರು ಅದಕ್ಕೆ ಹೇಳ್ತಾರೆ ಸಿಂಹ ಮಲ್ಕೊಂಡಾಗ ಎಷ್ಟೇ ಹಸಿವೆ ಆದರೂ ಕೂಡ ಪಕ್ಕದಲ್ಲಿ ಇಲಿ ಹೋದರೆ ಹೊಡೆ ತಿನ್ನಲ್ಲಂಥದು ಇಲಿ ಓಡಾಡ್ತಿದ್ರೆ ಇಲಿ ಹೊಡೆ ತಿನ್ನಲ್ಲ ಅದು ಸಿಂಹ ಹಸಿವೆ ಆದರೂ ಕೂಡ ಹಸಿವೆ ಅಂತ ಹೇಳಿ ಅದರ ಗಮನ ಏನಿದ್ರು ಆನೆ ಮೇಲೇನೆ ಹಾಗೆ ದೊಡ್ಡ ಲಕ್ಷದಲ್ಲಿದ್ದವರು ಸಣ್ಣ ವಿಷಯಗಳನ್ನು ಗಮನಿಸೋದಿಲ್ಲ ಅಂತ ಹಾಗೆ ವಿಶ್ವೇಶ್ವರ ವಿಷಯದಲ್ಲಿ ಸಾಕಷ್ಟು ಜನ ಹಾಸ್ಯ ಮಾಡ್ತಾ ಇದ್ರು ಅಂತ ಒಬ್ಬ ಅಮಲ್ದಾರ ಏನು ಮಾಡಿದ್ದ ಅಂತ ಬರೀತಾರೆ ಒಬ್ಬ ಅಮಲ್ದಾರಿದ್ರು ನೋಡಿಕೊಂಡು ತಮಾಷೆಯಾಗಿ ಬರೆದಿದ್ದಂತೆ ಉಪದೇಶವನ್ನು ತಾನು ಅಕ್ಷರಶಃ ಪಾಲಿಸುತ್ತೇನೆ ಸೋಲಿಸಲು ತೋರಿಸಲು ತನ್ನ ಸ್ವಂತ ವೇಳಾಪಟ್ಟಿಯೊಂದನ್ನು ಬರೆಯಿಸಿ ಅದರ ಪ್ರತಿಯೊಂದನ್ನು ತಾಲೂಕ್ ಕಚೇರಿ ನೋಟಿಸ್ ಬೋರ್ಡ್ ಮೇಲೆ ಎಲ್ಲರೂ ಕಾಣುವಂತೆ ಅಂಟಿಸಿದ್ದ ತನ್ನ ವೇಳಾಪತ್ರಿಕೆ ತನ್ನ ದಿವಸದ ಜನಚೇರಿ ಹೇಗಿರ್ತಾನೆ ಅಂತ ಆ ವೇಳಾಪಟ್ಟಿ ಹೀಗಿತ್ತು ಬೆಳಗ್ಗೆ ಹಾಸಿಗೆ ಎಂದು ಹೇಳುವುದು ಈ ನೋಟಿಸ್ ಬೋರ್ಡ್ ಮೇಲೆ ಹಾಕಿದು ಅವನು ಏನು ಆಫೀಸಲ್ಲಿ ಮಾಡ್ತಾನೆ ಬರೆದ್ರೆ ಸಾಕಾಗಿತ್ತು ಆ ತೋರಿಸ್ಬೇಕಲ್ತ ಅವನು ವಿಶ್ವೇಶ್ವರಯ್ಯವರು ಹಾಗಿದ್ದೀನಿ ಅಂತ ಹೇಳ್ಕೊಂಡು ಅದಕ್ಕೆ ಹಾಸಿಗೆ ಎಂದು ಹೇಳುವುದು ಐದೂವರೆ ಇತ್ಯಾದಿ ಐದು ಪ್ರಾರ್ಥನೆ ಆರು ಗಂಟೆ ಸರ್ಕಿಟ್ ಹೊರಡುವುದು ಆರೂವರೆ ಹಿಂತಿರುಗುವುದು ಹತ್ತು ಗಂಟೆ ಮಧ್ಯಾಹ್ನ ಕಚೇರಿ ಹನ್ನೊಂದರಿಂದ ಐದು ಸಂಜೆ ದೇವಸ್ಥಾನ ಆರೂವರೆಯಿಂದ 7 ರಾತ್ರಿ ಮನೆಯಲ್ಲಿ ಕಾಗದದ ವಿಲೇವಾರಿ ಏಳುವರೆಯಿಂದ 9 ಮಲಗೋದು ಒಂಬತ್ತುವರೆ ಇದೆಲ್ಲ ಬರೆದಿದ್ದರು ಅಂತೆ ಈ ಪಟ್ಟಿಯನ್ನು ಯಾರೋ ವಿಶ್ವೇಶ್ವರ್ಯನವರ ಗಮನಕ್ಕೆ ತಂದರು ಅದು ಅಪಹಾಸ್ಯದ ಕಾರ್ಯವೆಂದು ಅವರಿಗೆ ತೋರೋದಿರಲಿಲ್ಲ ಗೊತ್ತಾಯಿತು ಅವರಿಗೆ ತಮ್ಮ ತಮಾಷೆ ಮಾಡೋಕ್ಕೆ ಮಾಡಿದ ನೀವು ಅಂತ ಅವರೇನು ಮಾಡಿದರು ಅಂತ ಮಾಡ್ತಾರೆ ಭಾಳ ಚೆನ್ನಾಗಿ ಮಾಡ್ತಾರೆ ತಕ್ಷಣ ಕೇಳಿದರು ಈ ಅಮಲ್ದಾರರ ದಫ್ತರ್ಗಳಲ್ಲಿ ಬಾಕಿ ಯಾವುದೂ ಇಲ್ಲವೇ ಅಂದರೆ ಫೈಲೆಲ್ಲ ಕ್ಲಿಯರ್ ಆಗಿರಬೇಕಲ್ಲ ಒಂದು ಫೈಲ್ ಇರಬಾರ್ದು ಅವ್ರ ಕಡೆ ಬಾಕಿ ಪ್ರತಿದಿನವೂ ಹನ್ನೊಂದರಿಂದ ಐದು ಗಂಟೆವರೆಗೆ ಆರು ಗಂಟೆಗಳ ಕಾಲ ಕ್ರಮವಾಗಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಾರಲ್ಲ ಈ ಅಮಲ್ದಾರ್ ದಫ್ತರ್ಗಳನ್ನು ಅಜ್ಮಾಯಿಷಿ ಮಾಡಿದ್ದೀರಾ ಇನ್ಸ್ಪೆಕ್ಟ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ರಂತೆ ಡೆಪ್ಟಿ ಕಮಿಷನರ್ಗೆ ಅಲ್ಲಿರುವ ಕಾಗದಗಳಲ್ಲಿ ತೀರಾ ಹಳೆಯದಾದದ್ದು ಎಷ್ಟು ಕಾಲ ಉಳ್ಕೊಂಡಿದೆ ಫೈಲೆಲ್ಲ ಉಳ್ಕೊಂಡಿದೆ ಕೆಲಸ ಮಾಡಿದ್ದೆ ಸುಳ್ಳಲ್ಲ ಇವನು ದಿನಕ್ಕೆ ಆರು ಗಂಟೆ ಮತ್ತು ರಾತ್ರಿ ಏಳುವರೆ ಒಂಬತ್ತು ಫೈಲ್ ಇಲ್ಲ ಬರಿ ಮಾಡ್ತಾನೆ ಇವನು ಇಷ್ಟಾಗಿ ಹುಡ್ಕೊಂಡಂತೆ ಅಮಲ್ದಾರನಿಗೆ ತನ್ನ ಕೊಚೆಯಷ್ಟಿಯ ಫಲ ದೊರಕಿತು ಡೆಪ್ಟಿ ಕಮಿಷನರು ಆ ಅಮಲ್ದಾರನ ಕಚೇರಿಯ ಆಡಳಿತ ಕೊಂಚವೂ ಸರಿಯಾಗಿಲ್ಲವೆಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದರು ಅಂದರೆ ಅಪಹಾಸ್ಯ ಮಾಡೋಕ್ಕೆ ಹೋಗಿ ತಾನು ಸಿಕ್ಕಾಕೊಂಡ ಅಂತ ಸಮಯ ಪ್ರಜ್ಞೆ ಅವ್ರಿಗಿದೆ ಅಂಥೇಳಿ ಬೋರ್ಡ್ ಮೇಲೆ ಬರ್ಕೊಂಡ್ರೆ ಆಗಲ್ಲ ಅವರಿಗೆ ಸಮಯ ಪ್ರಜ್ಞೆ ಬೋರ್ಡ್ ಮೇಲೆ ಬರೀಬೇಕು ಅಂತಿರಲಿಲ್ಲ ಮನಸ್ಸಲ್ಲಿ ಬಂದ್ಬಿಟ್ಟಿತ್ತದು ನಾನು ಘಟನೆ ಹಿಂದೆ ಹೇಳಿದ್ದೆನೋ ಗೊತ್ತಿಲ್ಲ ಸರ್ ಸಿ ವಿ ರಾಮನವ್ರ ಬಗ್ಗೆ ಹೇಳಿದ್ದೆ ಒಂದು ಕೆಲಸ ನಾನು ಅವ್ರದ್ದು ಇದೆ ಥರನೇ ಸರ್ ಸಿ ವಿ ರಾಮನ್ ಅಂತೂ ಸಮಯ ಪ್ರಜ್ಞೆ ಅದ್ಭುತವಾದಂಥದ್ದು ಅದನ್ನು ನೋಡಿದ್ದು ಅದೇ ರಿಪೀಟ್ ಆದರೂ ಅಡ್ಡಿ ಇಲ್ಲ ಅನಿಸುತ್ತೆ ಹೊಸಬರು ಕೆಲವರು ಕೇಳ್ಬೋದು ಅದನ್ನು ನಾನು ಕಣ್ಣಾರು ನೋಡಿದ್ದರಿಂದ ಅದು ಅದ್ಭುತ ಕೆಲಸ ಅನಿಸುತ್ತೆ ಅದನ್ನು ನಮ್ಮ ಡಾಕ್ಟರ್ ಎಚ್ ಕೆ ರಂಗನಾಥ್ ಬರೆದಿದ್ದು ಉಂಟು ಪುಸ್ತಕದ್ದು ನೆನೆದವರು ಮನದಲ್ಲಿ ಎಂದು ಪುಸ್ತಕದಲ್ಲಿ ಬರೆದಿದ್ದಾರೆ ನಾವೆಲ್ಲ ಹೈಸ್ಕೂಲ್ ಹುಡುಗರು ಆವಾಗ ಧಾರವಾಡದಲ್ಲಿ ಅವಾಗ ನಮಗೆ ರಾಮನ್ ಅಂದರೆ ದೇವರಿದ್ದ ಹಾಗೆ ನೊಬೆಲ್ ಪ್ರಶಸ್ತಿ ಬಂದಿತ್ತು ಇದುವರೆಗೂ ಭಾರತೀಯ ಒಬ್ಬರೇ ಭಾರತೀಯವರು ನೊಬೆಲ್ ಪ್ರಶಸ್ತಿ ಬಂದಂಥವರು ಅವ್ರು ಆಲ್ ಇಂಡಿಯಾ ರೇಡಿಯೋ ಪಂದಿದ್ದರು ಧಾರವಾಡಕ್ಕೆ ರಂಗನಾಥ್ ಅವರು ಕರ್ಕೊಂಡು ಸುತ್ತಾರರ್ಸ್ತಾ ಇದ್ದರು ಅವ್ರನ್ನ ಕ್ಯಾಂಪಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಸಾಯಂಕಾಲ ಸುಮಾರು ಏಳು ಗಂಟೆ ಆಗಿರಬೇಕು ಸರ್ ಒಂದು ಲೆಕ್ಚರ್ ಕೊಡ್ಬೋದಲ್ಲ ಸರ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ಅಂತ ಕೇಳಿದ್ರಂತೆ ಇಲ್ಲ ಅನ್ನಲಿಲ್ಲ ರಾಮನ್ ಓಕೆ ಏನು ಟಾಪಿಕ್ಕು ಅಂತ ಕೇಳಿದರು ಏನು ಟಾಪಿಕ್ ಅದರ ಒಪ್ಕೊಂಡಂಗೆ ಆಯ್ತಲ್ಲ ನಾವು ಯಾವುದಾದ್ರೂ ಮಾತಾಡ್ಬೋದು ನೋಡಿ ಸಾಯಂಕಾಲ ಏಳು ಐವತ್ತರಿಂದ ಆವತ್ತೇ ಆಗಬೇಕಲ್ವ ರಾಮನ್ ಹೊರಡೋರು ಏಳು ಐವತ್ತರಿಂದ ಎಂಟು ಗಂಟೆವರೆಗೂ ಹತ್ತು ನಿಮಿಷ ಟೈಮ್ ಇದೆ ನಮಗೆ ಹತ್ತು ನಿಮಿಷದಲ್ಲಿ ಒಂದು ವಿಷಯ ಮಾತಾಡ್ಬೋದು ನೀವು ಅದು ಲೈವ್ ಬ್ರಾಡ್ಕಾಸ್ಟ್ ಅದು ರೆಕಾರ್ಡ್ ಮಾಡಿ ಮಾಡುವಷ್ಟು ಟೈಮ್ ಇಲ್ಲ ಈಗ ಆಗ್ಬೋದು ಏನು ತೊಂದರೆ ಇಲ್ಲ ಅಂದರು ಹತ್ತು ನಿಮಿಷ ಮಾಡ್ಬೋದು ಎಂಟು ಗಂಟೆಗೆ ನ್ಯಾಷ್ನಲ್ ನ್ಯೂಸ್ ಬಂದುಬಿಡತ್ತೆ ಅಂತ ಹೇಳಿದರು ಆಗ್ಬೋದು ಅಂದರು ಒಂದು ರೌಂಡ್ ಹಾಕ್ಕೊಂಡು ಬಂದರು ಓಕೆ ಐ ವಿಲ್ ಸ್ಪೀಕ್ ಆನ್ ದಿ ಕಲರ್ ಆಫ್ ಫ್ಲವರ್ಸ್ ಹೂಗಳು ಬಣ್ಣದ ಬಗ್ಗೆ ಮಾತಾಡ್ತೀನಿ ಅಂದ್ಬಿಟ್ರು ಏನು ಜೀನಿಯಸ್ ಅಂದರೂ ಬಂದ್ಕೊಂದು ರೆಕಾರ್ಡಿಂಗ್ ರೂಮಲ್ಲಿ ಆ ಗಮನಿಸ್ಬೇಕು ರೆಕಾರ್ಡಿಂಗ್ ರೂಮ್ ಇದ್ದಾಗ ಡಬಲ್ ಡೋರ್ ಇರುತ್ತೆ ಪಕ್ಕದಲ್ಲಿ ದೊಡ್ಡ ಗ್ಲಾಸ್ ಪ್ಯಾನಲ್ಲೂ ಆ ಕಡೆ ರೆಕಾರ್ಡಿಂಗ್ ರೂಮ್ ಇರುತ್ತೆ ರೆಕಾರ್ಡಿಂಗ್ ನಿಂತ್ಕೊಂಡು ನೋಡ್ಬೋದು ನೀವು ಅವ್ರನ್ನೆಲ್ಲನೂ ಅವ್ರು ಮಾತಾಡಿದ್ದು ನಿಮಗೆ ಕೇಳಿಸುತ್ತೆ ನೀವು ಮಾತಾಡಿದ ರೆಕಾರ್ಡಿಂಗ್ ರೂಮಲ್ಲಿ ಹೋಗಲ್ಲ ಇನ್ಸುಲೇಟೆಡ್ ಡೋರ್ಸ್ ಎಲ್ಲ ಇರುತ್ತೆ ರಂಗನಾಥ್ ಅವ್ರು ಹೇಳಿದರು ಸರ್ ಅದು ಶುರುವಾಗೋ ಹೊತ್ತಿಗೆ ನನಗೊಂದು ರೆಡ್ ಲೈಟ್ ಕೊಡ್ತೇನೆ ಇಲ್ಲಿ ರೆಡ್ ಲೈಟ್ ಬರುತ್ತೆ ನನ್ನ ಕಡೆ ನೋಡ್ತಾಯಿರಿ ನಾನು ಹಿಂಗೆ ಕೈ ಮಾಡ್ತೇನೆ ಕೈ ಮಾಡಿದ ತಕ್ಷಣ ಶುರು ಮಾಡಿ ಹತ್ತು ನಿಮಿಷ ಸರ್ ಅಂದರು ಆಯಿತು ಆಯಿತು ಅಂದರು ಶುರು ಮಾಡಲ ಅಂತ ಕೇಳಿದರು ಸರ್ ಈಗ ಕೇಳಬೇಡಿ ಯಾಕಂದರೆ ಲೈವ್ ರೆಕಾರ್ಡಿಂಗ್ ಇರುತ್ತೆ ನಾನು ಹಿಂಗೆ ಕೈ ಮಾಡಿದ ತಕ್ಷಣ ಶುರು ಮಾಡಿ ಅಂದರು ಆಗ್ಬೋದು ಅಂದರು ನಾನು ಮೊಟ್ಟ ಮೊದಲನೇ ಬಾರಿಗೆ ರಾಮನನ್ನು ಪೇಟ ಇಲ್ಲದೆ ನೋಡಿದ್ದು ಪೇಟ ಇಲ್ಲದೆ ಪಿಕ್ಚರೇ ನೋಡೋಕ್ಕೆ ಸಿಗೋಲ್ಲ ಕೂತ್ಕೊಂಡು ಮೈಕ್ ಎಳ್ಕೊಂಡು ಸರಿಯಾಗಿ ಇಟ್ಕೊಂಡ್ರು ಆ ಪೇಟ ತೆಗೆದು ಟೇಬಲ್ ಮ್ಯಾಲಿಟ್ರು ಪೂರ್ತಿ ಬಾಲ್ಡ್ ಹೆಡ್ ಹಿಂದೊಂದು ಜುಟ್ಟು ಬೇರೆ ಇತ್ತು ಪಿಳ್ಳೆ ಜುಟ್ಟು ಏನೋ ಕಣ್ಣು ಮುಚ್ಕೊಂಡು ನೋಡ್ಕೊಂಡು ನೀವು ಕೈ ಉಜ್ಕೊಂಡು ತಲೆಗೆ ಹೊಡ್ಕೊಂಡ್ರು ಹೊಡ್ಕೊಂಡ್ರು ಆಮೇಲೆ ನೋಡ್ತಾ ಇದ್ರವ್ರನ್ನ ಟೈಮ್ ಆದ ತಕ್ಷಣ ರಂಗನಾಥ್ ಹಿಂಗೆ ಕೈ ಮಾಡಿದರು ಮಾತಾಡಿ ಅಂತ ಕೈ ಮಾಡಿದ ತಕ್ಷಣ ಇವರು ಮೈ ಡಿ ಆರ್ ಲಿಸ್ನರ್ ಅಂದು ಶುರು ಮಾಡಿದರು ಮುಂದೆ ಕಣ್ಣು ಮುಚ್ಕೊಂಡ್ಬಿಟ್ರು ಮೈ ಡಿ ಆರ್ ಲಿಸ್ನರ್ ಅಂತ ಕಣ್ಣು ಮುಚ್ಕೊಂಡು ಮಾತು ಬರ್ತಾಯಿತ್ತು ಬರ್ತಾ ಇತ್ತು ಬರ್ತಾಯಿತ್ತು ಒಂದು ಆದಮೇಲೆ ಒಂದು ಮಾತು ಏನು ಬರೆದ್ರೂ ಕೂಡ ಅಷ್ಟು ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ ಇಲ್ಲ ಒನ್ after the other absolutely fluent ಅದು ಅವ್ರನ್ನ ಆ್ಯಸ್ ಎ ಸೈನ್ಸ್ ವಾಂಟ್ ಐನ್ಜಾಯ್ಡ್ ಲಿಸ್ನಿಂಗ್ ಟು ಹೆಮ್ ಹೂವಿನ ಬಣ್ಣ ಹೇಗೆ ಬರುತ್ತೆ ಬಣ್ಣ ಅಂದರೆ ಏನು ಮೊದಲು ನೀಲಿ ಅಂದರೆ ಏನು ಹಸಿರು ಅಂದರೆ ಏನು ಕೆಂಪು ಅಂದರೆ ಏನು ನಾವು ಕೆಂಪು ಬಣ್ಣ ಯಾವುದು ಅಂತ ಹೇಳ್ಬೋದು ಕೆಂಪು ಅಂದರೆ ಏನು ಅಂತ ಹಸಿರು ಅಂದರೆ ಏನು ಇದನ್ನೆಲ್ಲ ಹೇಳ್ತಾ ಹೋದರು ಏನು ಮಕ್ಕಳಿಗೆ ಅರ್ಥ ಆಗುವಂಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ನಮಗೆಲ್ಲ ಖುಷಿನೇ ಖುಷಿ ಏಳು ನಿಮಿಷ ಆಯಿತು ರಂಗನಾಥ್ಗೂ ಖುಷಿ ನಮಗೂ ಖುಷಿ ಎಂಟು ನಿಮಿಷ ಆದಮೇಲೆ ರಂಗನಾಥ್ ಸ್ವಲ್ಪ ಚಿಂತೆ ಶುರು ಆಯಿತು ಈ ಮನುಷ್ಯ ಕಣ್ಣೇ ತೆಗಿತಾ ಇಲ್ಲ ಕಣ್ಣು ಮುಚ್ಚಿಕೊಂಡೇ ಕೂತ್ಕೊಂಡಿದ್ದಾರೆ ಸನ್ನೆ ಮಾಡಿ ಹೇಳೋದು ಹೇಗೆ ಟೈಮ್ ನೋಡಿ ವಾಚ್ ನೋಡಿ ಅಂತ ಹೇಳೋದು ಹೇಗೆ ಇವಾಗ ನೋಡ್ತಾ ಇಲ್ಲ ಎಂಟೂವರೆ ನಿಮಿಷಕ್ಕೆ ಬೆಂಬರ್ ಬರೋಕ್ಕೆ ಶುರು ಆಯಿತು ಏರ್ ಕಂಡೀಷನ್ ರೂಮಲ್ಲಿ ರಂಗನಾಥ್ ಅವ್ರಿಗೆ ಆಮೇಲೆ ನೋಡಿದರು ಎಂಟೂವರೆ ಒಂಬತ್ತು ನಿಮಿಷ ಆಗಿ ಬಂದಾಗ ಹೋ ಥಿಂಗ್ ತೇಟ್ ತೊಂದರೆ ಆಗುತ್ತೆ ಇದು ಹೋಗಿ ನಾನು ಬಾಗಿಲ ತೆಗೆದು ಎಚ್ಚರಿಸ್ಬಿಡಲ ಅದು ಮಾಡೋಂಗಿಲ್ಲ ಯಾಕಂದರೆ ಆಲ್ ಇಂಡಿಯಾ ರೇಡಿಯೋ ಸ್ಟುಡಿಯೋದಲ್ಲಿ ಹಿಂಗೆ ಬಾಗಲು ತೆಗೆದ್ರೆ ದೊಡ್ಡ ಡೋರ್ ಅದು ಡಬಲ್ ಡೋರ್ ತೆಗೆದ ತಕ್ಷಣ ಒಂದು ಸಪ್ಲೈ ಬರುತ್ತೆ ಮೈಕಲ್ಲಿ ಅದು ಬರಬಾರ್ದು ಅಥವಾ ಬಂದು ಹಂಚಿಟ್ಕೊಳ್ಳಿ ಹಾಳಾಗೋಲ್ಲ ಸಪ್ಪರು ಬಂದರೆ ಬರಲಿ ಹೋಗಿ ಅವ್ರನ್ನ ಅಲುಗಾಡಿಸಿದ್ರೆ ಹಾಂ ವಾಟ್ ಹ್ಯಾಪನ್ ಬಂದುಬಿಟ್ರೆ ಲೈವ್ ಬ್ರಾಡ್ಕಾಸ್ಟ್ ಅಲ್ವಾ ಅದು ಅಂತ ಹೇಳಿ ಏನು ಮಾಡೋದು ತೋಚ್ತಾ ಇಲ್ಲ ಒಂಬತ್ತು ನಿಮಿಷ ಹದಿನೈದು ನಿಮಿಷ ಹದಿನೈದು ಸೆಕೆಂಡ್ ಆಗಿದೆ ಬೆಂಬರು ಇಳಿತಾ ಇದೆ ಹೋಗ್ಬಿಟ್ಟು ಏನೇ ಆಗಲಿ ಇನ್ನೊಂದು ಐದು ನಿಮಿಷ ನೋಡಿ ಬಾಗಿಲು ತೆಗೆದುಬಿಡ್ತೇನೆ ಅಂತ ಹೋಗಿ ನಿಂತ್ಕೊಂಡ್ರು ಬಾಗಿಲ ಹತ್ರ ಹೋಗೋದು ಬರೋದು ಒದ್ದಾಡ್ತಾಯಿದ್ರು ಅವರು ಒಂಬತ್ತು ಗಂಟೆ ಮೂವತ್ತು ನಿಮಿಷ ಮೂವತ್ತು ಸೆಕೆಂಡ್ ಆಗಿದೆ ಇನ್ನು ಬಾಗಿಲು ಅಳಿಬೇಕು ಅಂತ ಹೋಗಿ ನಿಂತ್ಕೊಂಡಿದ್ದಾರೆ Exactly after 9 minutes 40 seconds Raman said that's all my dear listener and that's why I don't see you You are Alba Starting temporarily There is no sign blinking But now if you are all together so you have to strongension So what happened, what happened and you are talking about and your heart выз Rio You have to have different dreams You are already crammed my favorite thing is when you have to go over national news ನಮ್ಮವ್ರ ಮುಲಾಜಿಲ್ದೇ ಹಾಕ್ಬಿಡ್ತಾರೆ ಅವ್ರು ಏನು ಪ್ರೋಗ್ರಾಮ್ಸು ಕಟ್ ಮಾಡಿ ಸರಿಸ್ಬಿಡ್ತಾರೆ ಅವ್ರು ಹಾಕಿದರೆ ನಾಲ್ಕು ಜನ ಹೊಡೆದಿರೋರು ನನ್ನ ನೊಬೆಲ್ ಪ್ರಶಸ್ತಿ ಮಾಡೋ ವಿದೇಶ ಬಂದ ಅಪ್ರೂಪ್ ಬಂದಿದ್ದಾರೆ ನಿಮ್ಮಲ್ಲಿ ಅವ್ರ ಲೆಕ್ಚರ್ ಮುಖ್ಯಾನ್ ನಿಮ್ಮ ನ್ಯಾಷನಲ್ ನ್ಯೂಸ್ ಮುಖ್ಯಾನ್ ನಿಮ್ಮನ್ನು ಬಿಡೋಂಗಿಲ್ಲ ಆಲ್ ಇಂಡಿಯಾ ರೇಡಿಯೋ ನಾನು ಹಿಂಗೆ ಚಿಂತೆ ಆಗಿತ್ತು ನನಗೆ ಅಂತ ಅವ್ರಿಗೇನು ಚಿಂತೆನೇ ಇರಲಿಲ್ಲ ವೈ ಡಿಡ್ ಯು ವರಿ ಯು ಟೋಲ್ ಮಿ ಟೆನ್ ಮಿನಿಟ್ಸ್ ಏನೋ ಹತ್ತು ನಿಮಿಷ ಅಂತ ಹೇಳಿದ್ರಲ್ಲ ನೀವು ಅದಕ್ಕೆ ಟೋಲ್ ಮೈ ಕಂಪ್ಯೂಟರ್ ಟೆನ್ ಮಿನಿಟ್ಸ್ ಏನು ಅದ್ಭುತಪ್ಪ ಇದು ಅವ್ರು ಹೇಳಿದರು ನೀವು ಹತ್ತು ನಿಮಿಷ ಅಂತ ಹೇಳಿದ್ರಲ್ಲ ಐ ಟೋಲ್ಡ್ ಮೈ ಕಂಪ್ಯೂಟರ್ ಟೆನ್ ಮಿನಿಟ್ಸ್ ಇಟ್ ಗೀವ್ಸ್ ಮೇ ಅಲಾರಾಮ್ ಏನು ಟ್ವೆಂಟಿ ಸೆಕೆಂಡ್ಸ್ ಡಿಫ್ರೆನ್ಸಲ್ಲಿ ನಿಲ್ಲಿಸೋದಂದ್ರೆ ಇದೇ ಅರ್ಥ ಅದು ಇವರು ಆತ್ಮಸಯಮ ಅಂತಂದರೆ ಇದು ಇವರೆಲ್ಲ ಒಂದೇ ಮಟ್ಟಕ್ಕೆ ಸೇರಿದವರು ವಿಶ್ವೇಶ್ವರಯ್ಯನವರು ಹೇಳ್ತಾರೆ ಅಷ್ಟು ಕರೆಕ್ಟಾಗಿ ಪಂಕ್ಷಲ್ ಮಾಡ್ಕೊಂಡಿದ್ದವರು ಅವರು ಅವ್ರ ಕೋಪ ಬರ್ತಿತ್ತಂತೆ ವಿಶ್ವೇಶ್ವರಯ್ಯನವ್ರಿಗೆ ಸಾತ್ವಿಕ ಕೋಪ ಬರೋದಂತೆ ಕೆಲಸ ಆಗದೆ ಹೋದರೆ ಸೆಕ್ರೆಟ್ರೇಟಲ್ಲಿ ಈಗಂತೂ ಸೆಕ್ರೆಟ್ರೇಟಲ್ಲಿ ಆಗಬೇಕು ಅಂತ ಏನು ಹಠ ಇಲ್ಲ ಕೆಲಸ ಆಗುತ್ತೆ ಯಾವಾಗೋಮ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಇದ್ದರೆ ಕೇಸ್ ವಾಪಸ್ ಬರುತ್ತೆ ಅದಕ್ಕೆ ಬರೆದಾರೆ ಹೆಡ್ಡಿಂಗೇ ಬರೆದಾರೆ ಸೆಕ್ರೆಟರಿಯೇಟಿನ ದಕ್ಷತೆ ಅಂತ ಬರೆದಿದ್ದಾರೆ ವಿಶ್ವೇಶ್ವರಯ್ಯವ್ರದ್ದು ಯಾವುದೋ ಒಂದು ಫೈಲ್ ಬೇಕಾಗಿತ್ತಂತೆ ಅದನ್ನು ಕಳಿಸ್ಕೊಡಿ ಕಳಿಸ್ಕೊಡಿ ಅಂತ ಮೂರ್ನಾಲ್ಕು ಸಲ ಕೇಳ್ಕೊಂಡ್ರಂತೆ ಫೈಲ್ ಬರಲಿಲ್ಲಂತೆ ಅದಕ್ಕೆ ವಿಶ್ವೇಶ್ವರಯವರು ದಾಖಲೆ ದಾಖಲೆ ಮಾಡಿದ್ದಾರೆ ಫೈಲ್ ಮೇಲೆ ಬರೆದಿದ್ದಾರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ಇಂಗ್ಲೀಷ್ ಎಷ್ಟು ಅದ್ಭುತವಾಗಿದೆ ದಿ ಸೆಕ್ರೆಟರಿಯೇಟ್ ಸೆಕ್ರೆಟರಿಯೇಟ್ ಹ್ಯಾಸ್ ನೀ ದರ್ ಎ ಬಾಡಿ ಟು ಕಿಕ್ nor a soul to damn ಆ್ಯಟ್ ದಿಸ್ ರೇಟ್ ಹೌ ಕ್ಯಾನ್ ವರ್ಕ್ ಗೋನ್ ಅಂದರೆ ಕೇಂದ್ರ ಕಚೇರಿಯನ್ನು ಒದಿಯೋಣ ಅಂದರೆ ಅದಕ್ಕೆ andre, ಇಲ್ಲ ಶಪಿಸೋಣ ಅಂದರೆ ಜೀವ ಇಲ್ಲ ಅದಕ್ಕೆ ಕೆಲಸ ನಡೆಯೋದು ಹೇಗೆ ಅಂತ ಹಾಗೇ ವಿಶ್ವೇಶ್ವರಯ್ಯನವರಿಗೆ ಫ್ರಸ್ಟ್ರೇಷನ್ ಆಗಿರಬೇಕಾದ್ರೆ ನಾವು ಫ್ರಸ್ಟ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿ ಏನು ಕಾರಣ ಇಲ್ಲ ಅದನ್ನ ನೋಡಿ ಚೀಫ್ ಸೆಕ್ರೆಟರಿಗೆ ಹುಡ್ಕಾಡ್ಬಿಟ್ಟು ಫೈಲ್ ತಂದು ಕೊಟ್ಟರು ಅಂತ ಹೇಳ್ತಾರೆ ಅವ್ರಿಗೆ ಆ ಕಾಲಕ್ಕಾಗೋದು ಆಗಬೇಕು ಒಂದು ಮಾತನ್ನು ಪದೇ ಪದೇ ಡಿ ವಿಜಿಗೆ ಹೇಳ್ತಾ ಇದ್ದೀರಂತೆ ವಿಶ್ವೇಶ್ವರಯ್ಯನವರು ಮೇಲೆ ಮೇಲೆ ಹೇಳ್ತಾ ಇದ್ದೀರಂತೆ ಒಂದು ಸ್ವಲ್ಪ ಡಿವಿಜ್ ಹೇಳ್ತಾರೆ ಯಾಕಿಟ್ಟು ಸಲ ಹೇಳ್ತೀರಿ ಅದನ್ನು ಅಂದಾಗ ನನಗೆ ಹೇಳಿದಾಗ ಸಮಾಧಾನ ಆಗುತ್ತೆ ಒಂದು ಸ್ವಲ್ಪ ಅಂತ ಏನು ವಿಷಯ ಅಂತ ಹೇಳ್ತಾರೆ ಅವರು ಅದಕ್ಕೆ ಹೇಳ್ತಾರೆ ವಿಶ್ವೇಶ್ವರಯ್ಯನವರು ನನ್ನೊಡನೆ ಪದೇ ಪದೇ ಹೇಳುತ್ತಿದ್ದ ಒಂದು ಮಾತನ್ನು ನಾನು ಇಲ್ಲಿ ಸ್ಮರಿಸದೆ ಬಿಟ್ಟರೆ ದೊಡ್ಡ ಲೋಪ ಆದೀತು ಅದು ಯಾವ ಮಾತು ಅಂದರೆ ನಮ್ಮ ದೇಶದಲ್ಲಿ ಮಗು ಹುಟ್ಟುವಾಗ ಅರವತ್ತು ವರ್ಷ ವಯಸ್ಸು ತುಂಬಿರುತ್ತದೆ ನಮ್ಮ ದೇಶದಲ್ಲಿ ಮಗು ಹುಟ್ಟುವಾಗ ಅರವತ್ತು ವರ್ಷ ತುಂಬಿರುತ್ತದೆ ಬಿ ಪರೀಕ್ಷೆ ಆಗುವ ವೇಳೆಗೆ ಉಡುಗಿ ಹೋಗಿರುತ್ತದೆ ಪರೀಕ್ಷೆ ಪಾಸ್ ಮಾಡುವ ಯತ್ನದಲ್ಲಿ ಶಕ್ತಿಯಲ್ಲ ವೆಚ್ಚವಾಗಿ ಉಸಿರು ಮಾತ್ರ ಉಳಿದುಕೊಂಡಿರುತ್ತದೆ ಚಾಕರಿಗಾಗಿ ಹುಡುಕಾಡುವುದರಲ್ಲಿ ಬೆನ್ನು ಬಾಗು ಬಂದಿರುತ್ತದೆ ಆಮೇಲೆ ಐದಾರು ವರ್ಷ ಹಾಗೂ ಹೀಗೂ ನಡೆಯುತ್ತದೆ ವಯಸ್ಸು ಇಪ್ಪತ್ತೈದು ಆಯಿತೆಂದರೆ ಆರಾಮ ಕುರ್ಚಿಗಳನ್ನು ಹುಡುಕುತ್ತಾರೆ ನಮಗೆ ಸ್ವರಾಜ್ಯ ಬಂದ ಮೇಲೆ ನೋಡಿ ಅವರವಾಗ ಬರೆದಿದ್ದು ಆವಾಗ ನಮಗೆ ಸ್ವರಾಜ್ಯ ಬಂದ ಮೇಲೆ ಆಫೀಸುಗಳಲ್ಲಿ ಸಾಮಾನ್ಯವಾದ ಕುರ್ಚಿಗಳಿರೋದಿಲ್ಲ ಜನ ತಟ್ಟು ಬಿದ್ದು ಹೋಗಿರ್ತಾರೆ ಅಷ್ಟರೊಳಗೆ ಆಮೇಲೆ ನಿರ್ಬಂಧಕ್ಕೋಸ್ಕರ ಕೆಲಸದ ಸ್ವಲ್ಪ ನಟನೆ ಇದು ನಿನ್ನ ವಿದ್ಯಾವಂತರ ಹಣೆ ಬರಹ ಅಂತ ಅಂದರೆ ನಿರ್ವೀರ್ಯರಾಗಿ ಹೋಗ್ಬಿಟ್ಟಿದ್ದೀವಿ ನಾವು ಅಂತ ಕೆಲಸ ಸಿಗೋದೇ ಒಂದು ಸಾಧನೆ ಕೆಲಸ ಸಿಕ್ಕ ಮೇಲೆ ಕೆಲಸ ಮಾಡಬೇಕು ಅಂತೇನಿಲ್ಲ ಆ ಕೇಳ್ತಾರೆ ಶಕ್ತಿ ಕಳ್ಕೊಂಬಿಟ್ಟಿದ್ದೀವಿ ನಾವು ಅಂತ ದ ಗ್ರೇಟೆಸ್ಟ್ ಟ್ರಾಜಿಡಿ ಸಾಕ್ರೇಟಿಸ್ ಹೇಳ್ತಾನೆ ಭಾಳ ಚೆನ್ನಾಗಿ ಹೇಳ್ತಾನೆ ಗ್ರೇಟೆಸ್ಟ್ ಟ್ರಾಜಿಡಿ ಆಫ್ ಎ ಕಂಟ್ರಿ ಅವ್ನು ಬರೀತಾನೆ ಸ್ಟ್ರಾಜಿಡಿ ಆಫ್ ಎನ್ ಇಂಡಿವಿಜುವಲ್ ಟ್ರಾಜಿಡಿ ಆಫ್ ಎ ಕಂಟ್ರಿ ಅಂತ ಬರೀತಾನೆ tragedy of an individual andre nu yaru helidrante what is the greatest tragedy in life ob helidnante ivat madhyana olle utuk hogbekagittu hogokaglilla nanu what a tragedy indante inob helidnante jeevanadalli idu aagbeku ankondidde nanu aaglilla adu tragedy entu heltane adu heltane is not a tragedy the tragedy for an individual is you stand in the last minutes of your life and realize the whole world, whole life is wasted that is the greatest tragedy indante ನಿಮ್ಮ ಜೀವನದ ಕೊನೆ ಗಳಿಗೆಯಲ್ಲಿ ನಿಂತ್ಕೊಂಡು ಜೀವನವನ್ನು ಪುನರಾವಲೋಕನ ಮಾಡಿದಾಗ ಛೇ ಎಷ್ಟೊಂದು ಮಾಡ್ಬೋದಾಗಿತ್ತಲ್ಲ ಮಾಡೋಕ್ಕಾಗಲಿಲ್ಲ ಅದಿಯಲ್ಲ ಅದೊಂದು ದುರಂತ ಅಂತ ವ್ಯಕ್ತಿಶಃ ದುರಂತ ಅದು ಇನ್ನೊಂದು ದೇಶಕ್ಕೋಸ್ಕರ ದುರಂಗ ಯಾವುದು ದುರಂತ ಯಾವುದು ಅಂತ ಸಾಕ್ರಟರ್ಸ್ ಹೇಳ್ತಾನೆ ದ ಗ್ರೇಟೆಸ್ಟ್ ಸ್ಟ್ಯಾಟಿ ಫಾರ್ ಎ ಸೊಸೈಟಿ ಆರ್ ಎ ಕಮ್ಯುನಿಟೀಸ್ ವೆನ್ ಕಮ್ಯುನಿಟಿ ಡಿಸೈಡ್ಸ್ ಐ ಕ್ಯಾನ್ ಡೂ ಮಚ್ ಯಾವ ಸೊಸೈಟಿಯಲ್ಲಿ ಮುಂದಿನ ಭವಿಷ್ಯ ಬಗ್ಗೆ ಆಶಾ ಇಲ್ಲವೋ ಆ ಸೊಸೈಟಿ ಅದು ಸತ್ತು ಅಂತ ಈಗ ನಮಗೆ ಹಂಗೆ ಆಗ್ತಾ ಇದೆ ಆಶಾ ಕಿರಣ್ದಂಗೆ ಆಗಿದೆ ಅಂತ ಬರೀತಾರೆ ಅವಾಗ ಇದು ನಿನ್ನ ವಿದ್ಯಾವಂತರ ಹಣೆ ಬರಹ ಅವರೊಂದು ಘಟನೆ ಬರೀತಾರೆ ಅದು ಡಿ ವಿಜಿ ಹೇಳ್ತಾ ಇದ್ದರಂತೆ ಪುಣೆದಲ್ಲಿದ್ದಾಗ ಒಂದು ಸಲ ಮಹಾದೇವ್ ಗೋವಿಂದ ರಾಣಡಿಯವ್ರು ನೋಡೋಕೆ ಹೋದಾಗ ರಾನಡಿಯವರು ಮಾತಾಡ್ಕೊಂಡು ಹೊರಗೆ ಬಂದ್ರಂತೆ ವಿಶ್ವೇಶ್ವರಯ್ಯನವರು ಹೊರಗೆ ಬಂದಾಗ ಒಂದು ಕೋಣೆ ಇತ್ತಂತಲ್ಲಿ ಆ ಕೋಣೆ ಕಡೆ ಬೆರಳು ಮಾಡಿ ತೋರಿಸಿದ್ರಂತೆ ವಿಶ್ವೇಶ್ವರಯ್ಯನವರು ಅಲ್ಲಿ ನೋಡಿ ನನ್ನ ಸ್ನೇಹಿತರೊಬ್ಬರು ಬಹ ವ್ಯಾಧಿಯಿಂದ ಬಳಲ್ತಾ ಇದ್ದಾರೆ ತುಂಬ ವ್ಯಾಧಿಯಿಂದ ಬಳಲ್ತಾ ಇದ್ದಾರೆ ಆ ವ್ಯಾಧಿಯಿಂದ ನನ್ನ ದೇಶಕ್ಕೆ ತೊಂದರೆ ಆಗಿಬಿಟ್ಟಿದೆಯಪ್ಪ ಅಂದ್ರಂತೆ ಅದು ಯಾರು ಅಂದರೆ ಯಾರು ಬರೆದಿದ್ದಾರೆ ಮಾಂಡಲೀಕ್ ಅಂತ ಯಾರೊಬ್ಬರಿದ್ದರಂತೆ ರಾನಡಿಯವ್ರ ಸ್ನೇಹಿತರು ಅವರಲ್ಲಿ ಮಲ್ಕೊಂಡಿದ್ದರಂತೆ ಏನಾಗಿದೆ ಇವರಿಗೆ ಅಂತ ಡಿ ವಿಶ್ವೇಶ್ವರಯ್ಯ ಕೇಳಿದ್ರಂತೆ ರಾನಡಿ ಅವರಿಗೆ ರಾನಡಿ ಹೇಳಿದ್ರಂತೆ ಪಾಪ ಮಾಂಡ್ಲೀಕ್ ಅವರಿಗೆ ಪಾರ್ಶ್ವವಾಯು ಆಗಿಬಿಟ್ಟಿದೆ ಪ್ಯಾರಾಲಿಸ್ ಆಗಿದೆ ಅದಕ್ಕೆ ಪಾಪ ಒದ್ದಾಡ್ತಾರೆ ಅಂತ ನೀವೇನು ಹೇಳಿದರೆ ಆಗಲಿ ಅಂತ ವಿಶ್ವೇಶ್ವರಯ್ಯ ಕೇಳಿದರು ಅವರಿಂದ ದೇಶಕ್ಕೆ ತುಂಬ ತೊಂದರೆ ಅಂದ್ರಲ್ಲ ವ್ಯಾಧಿಯಿಂದ ಮಾಂಡ್ಲೀಕ್ ಅವ್ರಿಗಲ್ಲಿ ಅಂತ ಕೇಳಿದರಂತೆ ಅಲ್ಲಪ್ಪ ಮಾಡ್ಲಿಕ್ ಅವ್ರಿಗೆ ಆದಂತಹ ವ್ಯಾಧಿ ಇಡೀ ದೇಶವನ್ನು ಕಾಡ್ತಾ ಇದೆಯಲ್ಲಪ್ಪ ಅಂದ್ರಂತೆ ಅಂದರೆ ಏನು ಅಂತ ಹೇಳ್ತಾರೆ ಅವರು ನಮ್ಮ ದೇಶವೆಲ್ಲ ಇದೇ ವ್ಯಾಧಿಯಿಂದ ಮನಸ್ಸಿನಲ್ಲಿಯೂ ಬುದ್ಧಿ ಇಲ್ಲೂ ದುರ್ಬಲವಾಗಿಲ್ಲವೇ ಎಲ್ಲಿ ನೋಡಿದರೂ ಯಾರಿಗೂ ಯಾವುದರಲ್ಲೂ ಉತ್ಸಾಹವಿಲ್ಲ ಬುದ್ಧಿಯ ಸಾಹಸ ಮೊದಲೇ ಇಲ್ಲ ಅಂಥೇಳರಂತೆ ಅಂದರೆ ಪಾರ್ಶ್ವವಾಯು ಬಡದಂಥ ಒಂದು ಜನಾಂಗ ಆಗಿಬಿಟ್ಟಿದ್ದೀವಿ ಅಂತ ಅದನ್ನು ವಿಶ್ವೇಶ್ವರ ಮ್ಯಾಲಿ ನೆನೆಸ್ಕೋತಾ ಇದ್ರು ಅಂತ ಈ ಎಕನಾಮಿಕ್ ಕಾನ್ಫರೆನ್ಸ್ ಬಗ್ಗೆ ಬಂದಾಗ ನಂಜುಂಡಯ್ಯನವರೊಬ್ಬರು ಮಾತು ಹೇಳಬೇಕು ಮರಿಬ ಮರಿಬಾರ್ದಲ್ಲಿ ನಂಜುಂಡಯ್ಯನವರು ಹಾಸ್ಯ ಭಾಳ ಅವ್ರದ್ದು ಹಾಸ್ಯ ಪ್ರವೃತ್ತಿ ಅದರಲ್ಲಿ ಅವರು ಟೀಕೆ ಮಾಡೋದು ಸ್ವಲ್ಪ ಜಾಸ್ತಿ ಏನಾದರೂ ಸೀಕ್ರೆಟ್ ಟೀಕೆ ಮಾಡೋರಂತೆ ನಂಜುಂಡಯ್ಯನವರಿಗೆ ಎಕನಾಮಿಕ್ ಕಾನ್ಫರೆನ್ಸಿನ ಕಾರ್ಯನೀತಿಗಳು ಹಾಸ್ಯ ಸಾಮಗ್ರಿಗಳಾಗಿದ್ದವು ಒಂದು ಸಲ ಡಿವಿಜನ್ ಕೇಳಿದ್ರಂತೆ ನಂಜುಂಡಯ್ಯನವರು ಏನಪ್ಪ ಹೇಗೆ ನಡೀತಾ ಇದೆ ನಿಮ್ಮದು ಅಂತ ಕೇಳಿದ್ರಂತೆ ಏನು ಯಾವುದು ಅಂತ ಇವ್ರು ಕೇಳಿದ್ರಂತೆ ಅದೇ ಡೆವಲಪ್ಮೆಂಟ್ಗಳು ಡೆವಲಪ್ಮೆಂಟ್ಗಳು ಹೇಗೆ ನಡೀತಾ ಇದೆ ಅಂತ ಕೇಳಿದ್ರಂತೆ ಯಾವುದ್ರ ಡೆವಲಪ್ಮೆಂಟ್ಗಳು ಅಂತ ಡಿ ವಿ ಜಿ ಕೇಳಿದರು ಗೊತ್ತರ ಅವ್ರದು ಡೆವಲಪಿಂಗ್ ಆರ್ಗನೈಜೇಷನ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಡೆವಲಪಿಂಗ್ ಆರ್ಗನೈಜೇಷನ್ಸ್ ಆ್ಯಂಡ್ ಆರ್ಗನೈಸಿಂಗ್ ಡೆವಲಪ್ಮೆಂಟ್ಸ್ ಎಕನಾಮಿಕ್ಸ್ ಕಾನ್ಫರೆನ್ಸು ಭಾರಿ ಮಾತಿನ ಗಾಳಿ ಬುರುಡೆ ಅಂತವ್ರ ತಾತ್ಪರ್ಯ ವಿಶ್ವೇಶ್ವರಯ್ಯನವರಾಗಿದ್ದರೆಲ್ಲ ಒಂದ್ಸಲ ಮಾತುಕತೆ ಆಗ್ತಾ ಇತ್ತು ನಂಜುಂಡಲ್ಲೇ ಕೂತಿದ್ದಾರೆ ಪಕ್ಕದಲ್ಲಿ ಡಿ ವಿ ಕೂತಿದ್ದಾರೆ ಯಾರೋಬ್ಬರು ಸುಪ್ರಿಟೆಂಡೆಂಟ್ ಬಂದು ಎರಡು ತಿಂಗಳು ಒಂದು ರಿಪೋರ್ಟ್ ಕೊಡಬೇಕು ಏನೇನಾಗಿದೆ ನಮ್ಮ ಕಾನ್ಫರೆನ್ಸಿಂಗ್ ಚಟುವಟಿಕೆಗಳು ಅಂತ ರಿಪೋರ್ಟ್ ಕೊಡಬೇಕು ರಿಪೋರ್ಟ್ ಕೊಟ್ಟರಂತೆ ಇಂಥ ಒಂದು ಸಭೆಯಲ್ಲಿ ಇಬ್ಬರು ಮೂವರು ಸುಪ್ರೀಂಟೆಂಡೆಂಟರು ವರದಿ ಒಪ್ಪಿಸಿದ್ದನ್ನು ವಿಶ್ವೇಶ್ವರ ಕೇಳಿ ಮೆಚ್ಚಿಕೊಂಡು ಉತ್ಸಾಹದಿಂದ ಇಟ್ ಶೋಸ್ ಗ್ರೇಟ್ ಆ್ಯಕ್ಟಿವಿಟಿ ಇಟ್ ಶೋಸ್ ಗ್ರೇಟ್ ಆ್ಯಕ್ಟಿವಿಟಿ ಅಂದ್ರಂತೆ ಸಂತೋಷ ಆಯಿತು ಏನು ಒಳ್ಳೆ ಕೆಲಸ ಆಗ್ತಾ ಇದೆ ಅಂತೆ ಇಟ್ ಶೋಸ್ ಗ್ರೇಟ್ ಆ್ಯಕ್ಟಿವಿಟಿ ಎಂದ್ರಂತೆ ಅವ್ರ ಪಕ್ಕದಲ್ಲಿ ಕುಳಿತಿದ್ದ ನಂಜುಂಡೈನವರು ಒಡನೆ ಕೊಂಚ ಮೆರುಧನೆಯಲ್ಲಿ ಯಾ ಯಾ ಆನ್ ದಿ ಟ್ರೆಜರಿ ಆನ್ ದ ಟ್ರೆಜರಿ ಎಂದ್ರಂತೆ ಆ್ಯಕ್ಟಿವಿಟಿ ಆಗ್ತಾಯಿದೆ ಅದು ಎಲ್ಲಿ ಆಗ್ತಾ ಇದೆ ಅಂದರೆ ಟ್ರೆಜರಿಯಲ್ಲಿ ಆಗ್ತಾಯಿದೆ ಅಂತ ಅಂದರೆ ಖರ್ಚಾಗ್ತಾಯಿದೆ ಹಣದಲ್ಲಿ ಅಲ್ಲಿ ಮಾತ್ರ ಜಾಸ್ತಿ ಆ್ಯಕ್ಟಿವಿಟಿ ಅಂತ ಎಂದು ಪ್ರತಿ ಟೀಕೆ ಮಾಡಿದರು ಸಭೆಯಲ್ಲಿ ಬಹುಮಂದಿ ಗೊಳ್ಳ ನಕ್ಕರು ಕೆಲವರು ಒಳಗೊಳಗೆ ನಕ್ಕರು ಅಂತ ಈ ಡ್ರೆಸ್ ಹಾಕ್ಕೊಂಡ್ಬರ್ತಿದ್ದಿರಲ್ಲ ನಮ್ಮ ಗುಂಡು ಅದ್ಭುತ ಡ್ರೆಸ್ ಹಾಕ್ಕೊಂಬರೋರು ಚೆನ್ನಾಗಿರೋದು ಈಗ ನಮ್ಮ ಕೆಲವೊಂದು ಅಭ್ಯಾಸ ನಮಗೆ ನಮ್ಮ ದೊಡ್ಡವ್ರನ್ನ ಯಾರನ್ನಾದರೂ ಮೆಚ್ಚಿಸಬೇಕು ಓಲೈಸಬೇಕು ಅಂತ ಒಂದು ಎರಡು ಇದೆ ಅವರು ಹಾಗೆ ಡ್ರೆಸ್ ಹಾಕ್ಕೊಂಡು ಹೋಗಬೇಕು ಅಂತ ಕೆಲವ್ರು ನಂಬಿಕೊಂಡ್ರು ಅವ್ರು ಹೇಳಿದ್ದನ್ನು ಒಪ್ಪಿಸ್ಕೊಳ್ಳೋದು ಹೊಗಳೋದು ಮಾತು ಬೇರೆ ಹೊಗಳಿಕೆಗೆ ಅವರು ಸಿಕ್ಕೋರಲ್ಲ ವಿಶ್ವೇಶ್ವರಯ್ಯನವರು ಅವ್ರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಿರಲಿಲ್ಲ ಸ್ವಾಮಿ ಇನ್ಫ್ಯಾಕ್ಟ್ ಒಂದು ಮಾತು ಬರುತ್ತೆ ನಾನು ಅರ್ಧಕ್ಕೆ ಅರ್ಧ ಕಟ್ ಮಾಡಿದ್ದೀನಿ ವಿಶ್ವೇಶ್ವರ ಬಗ್ಗೆ ಹೇಳಿದ್ರೊಳಗೆ ಅವ್ರು ಬರೀತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಶುರು ಆಗೋದು ಹೇಗಿತ್ತು ಅಂದರೆ ಶುರು ಆದ ತಕ್ಷಣ ನಾವು ಕಾವೊಂದರನ್ನು ಒಂದು ಒಂದು ಮಂದಿಸ್ತೇವೆ ಅವಕಾಶ ಕೊಟ್ಟದ್ದಕ್ಕಾಗಿ ಮಹಾರಾಜನ್ನು ಹೊಂದಿಸ್ತೇವೆ ಆಮೇಲೆ ದಿವಾನರನ್ನು ಹೊಂದಿಸ್ತೇವೆ ಒಂದು ಅರ್ಧ ಗಂಟೆ ಮಾತಿತ್ತಂತೆ ಅದಕ್ಕೆ ವಿಶ್ವೇಶ್ವರಂತೆ ಏನು ಭಾಷಣದಲ್ಲಿ ಇದು ಯಾವುದು ಇರಕುದು ನಿಮ್ಮ ಒಂದೇ ನಮಗೆ ಗೊತ್ತಾಗಿದ್ದು ಯಾವತ್ತೇ ವಿಷಯಕ್ಕೆ ಬನ್ನಿ ನಮ್ಮ ಬಗ್ಗೆ ಹೊಗಳಬೇಕಾಗಿಲ್ಲ ಅಂತ ಹೇಳ್ತಿದ್ರು ಹೀಗಾಗಿ ಅವ್ರನ್ನ ಹೊಗಳಂತೂ ಓಲೈಸೋಕ್ಕಾಗಲ್ಲ ಇನ್ನು ಹ್ಯಾಕ್ ಮಾಡೋದು ಅವ್ರು ಹಂಗೆ ಡ್ರೆಸ್ ಹಾಕೋಬೇಕು ಅಂತ ಅದಕ್ಕೆ ನಾನು ಹೇಳ್ತಿರ್ತೇನೆ ದಿ ವರ್ಸ್ಟ್ ಥಿಂಗ್ ದ್ಯಾಟ್ ಕ್ಯಾನ್ ಹ್ಯಾಪನ್ ಟು ಎ ಕ್ರಿಯೇಟಿವ್ ಮೈಂಡ್ ಈಸ್ ಇಮಿಟೇಷನ್ ಅಂತ ಅದಕ್ಕೆ ಅವ್ನು ಹೇಳ್ತಾರೆ ಇಮಿಟೇಷನ್ ಈಸ್ ಎ ಕ್ರೈಮ್ ಅಗೇನ್ಸ್ಟ್ ಗಾಡ್ ಅಂತ ಅನುಕರಣೆ ಅನುಸರಣೆ ಮಾಡಿದರೆ ಅಡ್ಡಿ ಇಲ್ಲ ಅನುಕರಣೆ ಕೆಟ್ಟದ್ದು ಅವರು ಹಾಗೆ ಆಗೋದಂತಿದೆಯಲ್ಲ ಅದು ಆದದ್ದು ಇಂಥ ಆಭಾಸ ಆಯಿತು ಅಂತ ಬರೀತಾರೆ ಕೆಲ ಮಂದಿ ಹಳಬರು ತಾವು ವಿಶ್ವೇಶ್ವರ್ಯನವರಿಗೆ ಅಭಿಮತವಾಗಿರಬೇಕು ಅಂದರೆ ಅವರು ಮೆಚ್ಕೊಂಡಿದ್ದೀವಿ ಅಂತ ತೋರಿಸೋಕ್ಕೋಸ್ಕರ ಆ ಉದ್ದೇಶದಿಂದ ತಾವು ಈಜಾರು ಬೂಟ್ಸ್ಗಳನ್ನು ಕಂಠಾಪಗಳನ್ನು ಧರಿಸಲು ಆರಂಭಿಸಿದರು ಅಪ್ಪ ಎಂದೂ ಅಭ್ಯಾಸ ಇಲ್ಲ ಅವರಿಗೆ ಅವ್ರು ಯಾವಾಗಲೂ ತಮ್ಮ ಧೋತ್ರ ಉತ್ರಿಯ ಹಾಕೊಂಡು ಬರೋರು ಸಂಪ್ರದಾಯದ ಪ್ರಕಾರ ಬರೋವರು ಈ ಒಂದೇ ಸಲ ಆ ಪ್ಯಾಂಟು ಕೋಟು ಟಾಯ್ ಕಟ್ಕೊಂಡು ಬರೋಕ್ಕೆ ಶುರು ಮಾಡಿದರು ಆಗಿನ ಕಾಲದಲ್ಲಿ ಟಾಯಸಲ್ಲಿ ಬೇರೆ ಇರ್ತಿತ್ತು ಅದನ್ನು ಹೇಳ್ತೀನಿ ಪ್ರಜಾಪ್ರತಿನಿಧಿ ಸಭೆಯ ಇಬ್ಬರು ವಯಸ್ಸಾದ ಸದಸ್ಯರು ಈ ಹೊಸ ಫ್ಯಾಷನನ್ನು ಮೊದಲು ಮಾಡಿದರು ಹಾಕ್ಕೊಂಬಂದರು ಹೇಗಾಗಿರ್ಬೇಕು ನೋಡಿ ಅವರು ಒಳ್ಳೆಯರು ಪಾಪ ಅವರಿಬ್ಬರು ಗಣ್ಯರು ಸಭ್ಯರು ತಿಳುವಳಿಕೆಯು ಲೋಕಾನುಭವ ಉಳ್ಳವರು ಆದರೂ ತಮಗೆ ಹಿಂದಿ ಬಂದಿದ್ದ ಧೋತ್ರ ಉತ್ರಿಗಳ ಸಂಪ್ರದಾಯವನ್ನು ಬಿಟ್ಟು ಶರಾಯಿ ತಗುಲಿಸಿಕೊಂಡು ಕೋಟಿನಲ್ಲಿ ಕಾಲರ್ ನೆಟ್ಟಾಯ್ಗಳನ್ನು ಕಟ್ಟಿಕೊಂಡರು ಹೀಗೆ ನೂತನ ಅಲಂಕಾರಗಳೊಡನೆ ಅವ್ರ ಸಭೆಯಲ್ಲಿ ಮಾತನಾಡುವಾಗ ಕೆಲವೊಂದು ಆಗ್ತದೆ ನಿಮಗೆ ಈ ಕೋಟ್ ಹಾಕ್ಕೊಂಡು ಅಭ್ಯಾಸ ಇಲ್ಲದೆ ಇದ್ದವರಿದ್ದರೆ ಮೊದಲನೇ ಸಲ ಕೋಟ್ ಹಾಕ್ಕೊಂಡ್ರೆ ಭುಜ ಅಲೆಗಾಡೋದಲ್ಲಿ ಹೆಂಗೆ ಇರ್ತಾರೆ ಅವರು ಯಾಕಂದರೆ ಅದು ಅಥವಾ ದಿನ ಕೋರ್ಟ್ ಹಾಕೊಳ್ಳೋರಿಗೆ ಹಾಕ್ಕೊಳ್ಳದೆ ಹೋದ್ರೂ ಒಂಥರ ಇರಿಸ ಮೂರು ಸಾಗ್ಬಿಡುತ್ತೆ ಹೀಗೆ ನನಗೆ ಅದರ ಅನುಭವ ತುಂಬ ಇದೆ ಯಾಕೆಂದರೆ ಎಷ್ಟೋ ಜನ ನನ್ನ ಸ್ಟೂಡೆಂಟ್ಸ್ ನಾನು ಗುರುತೆ ಹಿಡಿತಿರಲಿಲ್ಲ ಕೋಟ್ ಇಲ್ಲದೆ ಹೋದರೆ ಈಗೂ ಅದೇ ಪರಿಸ್ಥಿತಿ ಯಾವಾಗಲೂ ಕೋರ್ಟ್ ಹಾಕ್ಕೊಂಡೇ ಇರೋದು ನಾನು ಕಾಲೇಜಲ್ಲಿ ನಮ್ಮ ನಮ್ಮ ಸೆಕ್ರೆಟ್ರಿಗಳು ಕೇಳೋರು ಎಂದೊಂದು ದಿವಸ ಸಂಡೇ ದಿವಸ ಭಾನುವಾರ ದಿವಸ ಹೋದಾಗ ಕೋರ್ಟ್ ಹಾಕ್ಕೊಳ್ಳದೆ ಹೋದರೆ ಏನು ಸಿವಿಲ್ ಡ್ರೆಸ್ಸಲ್ಲಿ ಬಂದಿದ್ದೀರಿ ಇವತ್ತು ಅನ್ನೋರು ಆದರೆ ಅಭ್ಯಾಸ ಆಗಿಬಿಡುತ್ತೆ ಪಾಪ ಇವ್ರಿಗೆ ಏನಾಗಿದೆ ಹೆಣೆ ಬರೋ ನೋಡಿ ಹೀಗೆ ನೂತನ ಅಲಂಕಾರಗಳೊಡನೆ ಅವರು ಸಭೆಯಲ್ಲಿ ಮಾತನಾಡುವಾಗ ಮಾತಿನ ಜೋರು ರಭಸವೂ ಹೆಚ್ಚದಂತೆ ಅವರ ಕೊರಳಪಟ್ಟಿ ಕಾಲರ್ ಸಡಲವಾಗಿ ಪ್ರದಕ್ಷಿಣೆ ಮಾಡಲು ಆರಂಭಿಸಿತು ಆಗಿನ ಕಾಲ ಕಾಲರ್ ನಮ್ಮ ಹಾಗೆ ಶರ್ಟಿಗೆ ಹೊಲದಿರಲಿಲ್ಲ ಅದು ಸಪ್ರೇಟಾಗಿರೋದು ಕಾಲರ್ ಸಪ್ರೇಟಾಗಿರೋದು ಯಾಕಂದರೆ ಮೇಲೆ ಮೇಲೆ ಒಗೀಬೇಕಾಗತ್ತಲ್ಲ ವಾಶ್ ವಾಶ್ ಮಾಡಬೇಕಾಗತ್ತೆ ಅಂಥೇಳಿ ಅದನ್ನು ತೆಗೆದು ಇಲ್ಲಿ ಒಂದು ಗುಂಡಿ ಇರೋದು ಹಿಂದಕ್ಕೆ ಆ ಶರ್ಟಿಗೂ ಕಾಲರ್ಗೂ ಸೇರಿಸಿ ಹಾಕುವಂಥ ಒಂದು ಗುಂಡಿ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಕಾಲರ್ ಸರಿಯಲ್ಲ ನಿಂತ್ಕೊಳ್ಳುತ್ತೆ ಇದು ಇದು ಬೇರೆ ಇದು ಬೇರೆ ಪೀಸೇ ಬೇರೆ ಎರಡು ಪೀಸ್ ಬೇರೆಯೇ ಇರೋದು ಅಪ್ಪ ಅವರು ಗೊತ್ತಿಲ್ಲ ಹೊರಗಿಂದ ಕಾಣಿಸುತ್ತೋ ಹೇಗೆ ಹಾಕ್ಕೊಂಡು ಬಂದಿದ್ದಾರೆ ಅವರು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಪ್ರದಕ್ಷಿಣೆ ಮಾಡೋಕ್ಕೆ ಶುರು ಆಯಿತು ಆದರೂ ನೆಟ್ಟಾಯ್ ಸಹ ಸ್ಥಳದಿಂದ ಕದಲಿ ಎಡಕೂ ಬಲಕು ತಿರುಗಲಾರಂಭಿಸಿತು ಸಭೆಯಲ್ಲಿದ್ದ ಇತರರು ಗಮನಿಸಿ ತಮ್ಮ ತಮ್ಮಲ್ಲೇ ನಕ್ಕೊಳ್ಳುತ್ತಾ ಇದ್ರು ಈ ವಿನೋದವು ವಿಶ್ವೇಶ್ವರಯ್ಯವರ ಗಮನಕ್ಕೂ ಬಂತು ಅವರು ಏನು ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಒಂದು ದಿನ ಮಧ್ಯಾಹ್ನ ಉಪಹಾರದ ಬಿಡುವಿನಲ್ಲಿ ಇಬ್ಬರೂ ಪ್ರಮುಖರನ್ನು ತನ್ನ ಕೋಣೆಯ ಕರೆಸಿಕೊಂಡು ಇದು ದಿಸ್ ದಿಸ್ ಇಸ್ ವೆರಿ ದಿ ಕ್ವಾಲಿಟಿ ಆಫ್ ಅನ್ ಎಕ್ಸ್ಟ್ರಾಡಿನರಿ ಲೀಡರ್ ಅನಿಸುತ್ತೆ ಯಾರಿಗೂ ತಪ್ಪು ಮಾಡಿದ್ದೀರಿ ಅಂತ ಮತ್ತೊಬ್ಬರ ನಗುವಿನಲ್ಲಿ ಭಾಗಿಯಾಗದೆ ಅವರ ಮನಸ್ಸನ್ನು ಕೀಳರಮೆಗೆ ಒಳಪಡಿಸದೆ ಉಪಹಾರ ಟೈಮಲ್ಲಿ ಕರೆಸಿಬಿಟ್ಟು ನೋಡಿ ಹೇಗೆ ಮಾಡ್ತಾರೋ ಅವರು ಕುಶಲ ಪ್ರಶ್ನೆಗಳಾದ ಬಳಿಕ ಬಂದ ತಕ್ಷಣ ಏನು ರೀ ಟಾಯ್ ಹಾಕ್ಕೊಳ್ಳೋಕ್ಕೆ ಬರಲ್ಲ ಯಾಕೆ ಹಾಕ್ಕೊಂಬಂದ್ರಿ ನೀವು ಅಂತ ಅನ್ನಲಿಲ್ಲ ಬೇರೆ ಆ ಮಾತು ಮಾತಾಡಿ ಪ್ರಾಸಂಗಿಕವಾಗಿ ಅವನ ಕುರಿತು ಹೇಳಿದರು ನಿಮ್ಮ ಕಾಲರ್ಗಳಿಗೆ ಹಿಂದುಗಡೆ ಗುಂಡಿಯನ್ನು ಹಾಕ್ಕೊಳ್ಳೋದು ಮರ್ತಿದ್ದೀರಿ ಹಾಕ್ಕೊಂಬಿಡಿ ಅಂದ್ರಂತೆ ಅವ್ರಿಗೆ ಗುಂಡಿ ಇದೆ ಅಂತ ಗೊತ್ತಿರಲಿಲ್ಲ ಮರ್ತಿದ್ದೀರಿ ಅಂತ ಹೇಳಿದಿರಂತೆ ಕಾಲರ್ ಪಟ್ಟಿಯನ್ನು ಶರ್ಟಿಗೆ ಭದ್ರವಾಗಿ ಸಿಕ್ಕಿಸಿ ಬಿಗಿಮಾಡಲು ಮಾಡಲು ಹಿಂಭಾಗದಲ್ಲಿ ಒಂದು ಗುಂಡಿ ಇರುತ್ತಿತ್ತು ಈ ಮರ್ಮ ನಮ್ಮ ಹಿರಿಯ ಮಿತ್ರರಿಗೆ ತಿಳಿದಿರಲಿಲ್ಲ ದರ್ಜಿ ಅವರಿಗೆ ಕಲಿಸಿರಲಿಲ್ಲ ಅವನು ತಪ್ಪದು ಕಲಿಸಿಲ್ಲ ಅವರಿಗೆ ಈ ಸಂಗತಿ ವಿಶ್ವೇಶ್ವರ ಹೇಳಿದ ಮೇಲೆ ಅರ್ಥವಾಗಿ ಸಂಪ್ರದಾಯ ಬಿಡುವುದರ ಅಪಾಯ ಎಂಥದ್ದು ಎಂದು ಅವರಿಗೆ ಗೊತ್ತಾಯಿತು ಮುಂದೆ ಅವರು ಕೋಟ್ ಹಾಕ್ಕೊಳ್ಳೋದು ಬಿಟ್ಟರು ಅಂತ ಕೂಡ ಹೇಳ್ತಾ ಅದೇ ಸರಿ ಮೊದಲಿಂದು ಅಂತ ಇನ್ನೊಂದು ಮುಖ್ಯವಾದ ವಿಷಯ ಇವತ್ತಿಗೆ ಸಂಬಂಧ ಆಗುವಂಥದ್ದು ಭಾಳ ಮುಖ್ಯವಾದಂಥ ವಿಷಯ ಎಷ್ಟೋ ಕಡೆ ಈಗ ದೇಶದಲ್ಲಿ ಕೋಲಾಹಲ ಆಗ್ತಾಯಿದೆ ಡಿಸ್ಕಷನ್ ಆಗ್ತಾಯಿದೆ ರಿಸರ್ವೇಷನ್ ಬಗ್ಗೆ ಯಾವ್ಯಾವ ವಿಷಯದ ಬಗ್ಗೆ ಆಗ್ತಾಯಿದೆ ಕೋಟಾ ಮಾಡಬೇಕು ಪ್ರೈವೇಟಲ್ಲಿ ಮಾಡಬೇಕು ಅಂತ ಇದರ ಬಗ್ಗೆ ಡಿಸ್ಕಷನ್ ಆವತ್ತಾಗಿತ್ತು ಅನ್ನೋದು ಭಾಳ ಮುಖ್ಯ ಇದರ ಬಗ್ಗೆ ಆವತ್ತೇ ಡಿಸ್ಕಷನ್ ಆಗಿತ್ತು ಅನ್ನೋದು ಭಾಳ ಮುಖ್ಯ ಅಧಿಕಾರ ವರ್ಗದಲ್ಲೂ ಪ್ರಜಾಪ್ರಮುಖ ವರ್ಗದಲ್ಲೂ ಕೆಲ ಮಂದಿ ಅಂತರಂಗದಲ್ಲಿ ಪ್ರಜಾಪಕ್ಷದ ವಿಶ್ವಾಸವುಳ್ಳವರೆಂದು ಅನುಮಾನಿಸಲು ಕಾರಣ ಇತ್ತು ಒಂದು ಮಿಲರ್ ಕಮಿಟಿ ಅಂತ ನಾಮಕ ಮಾಡಿದರು ಮಿಲರ್ ಕಮಿಟಿ ಅಂದರೆ ಹೇಗೆ ಸರ್ಕಾರದ ಹುದ್ದೆಗಳನ್ನು ನೌಕರಿಗಳನ್ನು ಕೋಮವಾರು ಸಂಖ್ಯಾಬಲಕ್ಕೆ ಅನುಸಾರವಾಗಿ ಹಂಚಬೇಕೆಂಬ ತತ್ವವನ್ನು ಕಾರ್ಯರೂಪಕ್ಕೆ ತರುವುದು ಹೇಗೆ ಪರ್ಸೆಂಟೇಜ್ ಮಾಡೋದು ಹೇಗೆ ಇದನ್ನು ಸಫಾರು ಶಿಫಾರಸು ಮಾಡುವುದು ಮಿಲರ್ ಕಮಿಟಿ ಕೊಟ್ಟಂಥ ಕೆಲಸ ಗಮನಿಸಬೇಕಾದದ್ದು ಇದು ಸಾವಿರದ ಒಂಬೈನೂರ ಹದಿನೆಂಟರ ಮೊದಲಾದಂಥದ್ದು ಈಗ ಸುಮಾರು ಎಂಬತ್ತೆರಡು ಎಂಬತ್ತೆಂಬತ್ತೇಳು ವರ್ಷದಿಂದೆ ಎಂಬತ್ತೇಳು ವರ್ಷದಾದಂಥ ಚರ್ಚೆ ಅದು ಇವತ್ತಿಗೂ ಪ್ರಸ್ತುತವಾಗಿ ನಿಂತುಕೊಂಡಿದೆ ಇದು ಏನಾಯಿತು ಅಂತ ಹೇಳ್ತೇನೆ ಪ್ರತಿಫಲ ಇದ್ರದ್ದು ಮನಸ್ಸು ಹೇಗಿತ್ತು ಅವರು ಏನು ಮಾಡಿದರು ಅಂತ ಕೋಮವಾರು ಚಳವಳಿಯು ಅದಕ್ಕೆ ಪ್ರಬಲ ಜನ ಕೊಟ್ಟ ಬೆಂಬಲವೂ ಮಿಲರ್ ಕಟಿ ಕಮಿಟಿಯ ನಿಯಾಮಕವೂ ವಿಶ್ವೇಶ್ವರಯ್ಯನವರಿಗೆ ಸಮ್ಮತವಾಗಲಿಲ್ಲ ಸರ್ಕಾರದ ಹುದ್ದೆ ಚಾಕರಿಗಳನ್ನು ಹಂಚುವುದರಲ್ಲಿ ಉಮೇದುವಾರರ ಯೋಗ್ಯತೆ ಒಂದು ಗಣನೆಗೆ ಬರತಕ್ಕ ವಿಷಯ ಮಾತ್ರ ಜಾತಿ ಕೋಮಗಳ ಸ್ಮರಣೆಯಲ್ಲಿ ಅಸಂಗತವೆಂದು ವಿಶ್ವೇಶ್ವರ ದೃಢವಾಗಿ ನಂಬಿದ್ದರು ಈ ನಂಬಿಕೆಗೆ ಪೆಟ್ಟು ಬೀಳುವ ಸನ್ನಿವೇಶ ದೇಶದಲ್ಲಿ ಬೆಳೆದಿದ್ದರಿಂದ ಅವರ ಉತ್ಸಾಹ ಇಳಿಮುಖವಾಯಿತು ಅವ್ರು ಹೇಳುವುದು ಬಹಳ ಚೆನ್ನಾಗಿ ಹೇಳ್ತಾರೆ ಆ ಬುಕ್ ದಿವಾನ್ ಸ್ಪೀಚಸ್ ಅಂತಿದೆ ಅದರಲ್ಲಿ ಹೇಳ್ತಾರೋ ಅವರು ಯಾರಿಗೆ ಅನುಕೂಲ ಇಲ್ಲವೋ ಯಾವುದೋ ಕಷ್ಟ ಇದೆಯೋ ಆ ಅನುಕೂಲವನ್ನು ತುಂಬಿಕೊಡೋದು ಸರ್ಕಾರ ಜವಾಬ್ದಾರಿ ಒಂದು ಮಾತು ಬಂದ ಡಿಸ್ಕಷನ್ ಬರ್ತದೆ ವಿತ್ ಒಬ್ಬ ಬ್ರಿಟಿಷ್ ಒಬ್ಬ ಬಂದವನ ಡಿಸ್ಕಸ್ ಇಂಟರ್ವ್ಯೂ ಇದೆ ಅವ್ರ ಜೊತೆಗೆ ಮಿಲರ್ ಕಮಿಟಿ ಆದ ಹೊತ್ತಲ್ಲಿ ಆತ ಹೇಳ್ತಾರೆ ಆ ಒಂದು ಮಾತನ್ನು ಹೇಳ್ತಾರೆ ಒಲಿಂಪಿಕ್ ಕಳಿಸ್ಬೇಕು ಯಾವುದೋ ಒಂದು ರೇಸಿಗೆ ಕಳಿಸ್ಬೇಕು ಜನನ ನಮ್ಮ ಕಾಂಪಿಟೇಷನ್ಗೆ ಕಳಿಸ್ಬೇಕು ಹೈ ಜಂಪ್ ಅಂತ ಇಟ್ಕೊಳ್ಳಿ ಹೈ ಜಂಪಿಗೆ ನಮ್ಮ ಟೀಮ್ ಕಳಿಸ್ಬೇಕಾಗಿದೆ ತಯಾರು ಮಾಡೋದು ಹೇಗೆ ಒಲಿಂಪಿಕ್ಗೆ ಕಳಿಸ್ಬೇಕಾದ್ರೆ ಒಂದು ಎಲಿಜಿಬಿಲಿಟಿ ಮಾರ್ಕ್ ಅಂತ ಇರುತ್ತೆ ಯಾರು ಇಷ್ಟನ್ನು ದಾಡ್ತಾರೋ ಅವ್ರು ಮಾತ್ರ ಒಲಿಂಪಿಕ್ ಕಳಿಸೋಕೆ ಸಾಧ್ಯ ಅಂತ ಹೇಳ್ತಾರೆ ಅದ್ರ ಮಟ್ಟಕ್ಕೆ ಬರದೇ ಹೋದರೆ ಎಲಿಜಿಬಿಲಿಟಿ ಮಾರ್ಕಿ ಇಲ್ಲದೇ ಕಳಿಸೋಕೆ ಸಾಧ್ಯ ಇಲ್ಲ ಏನು ಮಾಡ್ತಾರೆ ಹೋದ ವರ್ಷ ಒಲಿಂಪಿಕ್ಕಲ್ಲಿ ಎಷ್ಟು ಸ್ಥಾನ ಬಂದಿತ್ತು ಯಾವ ಮಾರ್ಕಿಗೆ ಜಿಗಿದಿದ್ದಾರೆ ಮತ್ತು ಬೇರೆ ಬೇರೆ ಕಾರ್ ಟೂರ್ನಮೆಂಟಲ್ಲಿ ಗೊತ್ತಿರುತ್ತಲ್ಲ ಯಾವ ಮಟ್ಟಕ್ಕೆ ಹಾರಿದ್ದಾರೆ ಅಂತ ಇಷ್ಟ ಆದರೆ ಮಾತ್ರ ಅವ್ರಿಗೊಂದು ಚಾನ್ಸ್ ಉಂಟು ಇದ್ರ ಚಾನ್ಸ್ ಇಲ್ಲ ಕಳಿಸ್ಬೇಡಿ ಅಂತ ಇರ್ತದೆ ಅದಕ್ಕೆ ಹೇಳ್ತಾರೆ ಜಾಸ್ತಿ ಜನನಲ್ಲಿ ಕಳಿಸ್ಬೇಕು ಅಂತಂದರೆ ಎರಡು ಹಾದಿ ಇದೆ ಜಾಸ್ತಿ ಜನ ಒಲಿಂಪಿಕ್ ಕಳಿಸ್ಬೇಕಂದ್ರೆ ಎರಡು ಹಾದಿ ಇದೆ ಒಂದು ಇವ್ರನ್ನೆಲ್ಲ ಚೆನ್ನಾಗಿ ತರಬೇತಿ ಮಾಡಿ ತಯಾರು ಮಾಡಿ ಮೇಲೆ ಹಾರು ಹಂಗೆ ಶಕ್ತಿ ಕೊಟ್ಟು ಅವ್ರನ್ನ ಕಳಿಸ್ಬೋದು ಇಲ್ಲದೆ ಹೋದರೆ ಆ ಹೈಟನ್ನೇ ಕಮ್ಮಿ ಮಾಡಿಬಿಡ್ಬೋದು ಈಗ ಆರಡಿ ಹಾರಿದವರು ಮಾತ್ರ ಹೋಗಬಹುದು ಅಂತಿದ್ದರೆ ಎಲ್ಲರೂ ಆರಡಿ ಹಾರು ಹಾಗೆ ತಯಾರು ಮಾಡೋದು ಒಂದು ಕೆಲಸ ಆಗ್ಬೋದು ಅದನ್ನು ಆರಡಿ ಯಾಕೆ ನಾಲ್ಕೂವರೆ ಇದ್ದರೆ ಸಾಲದೆ ನಾಲ್ಕೂವರೆ ಇಟ್ಟರೆ ನೂರು ಬದಲು ಐದುನೂರು ಜನ ಕಳಿಸ್ಬೋದು ಒಲಿಂಪಿಕ್ಕಿಗೆ ಅವರು ವಿಶೇಷ ಈ ಮಾತನ್ನು ಹೇಳ್ತಾರೆ ಯಾವುದೇ ಒಂದು ತರಬೇತಿ ಕಳಿಸ್ಬೇಕಾದ್ರೆ ಅರ್ಹತೆಯನ್ನೇ ಬೆಳೆಸೋದು ಸರ್ಕಾರದ ಕರ್ತವ್ಯ ಬೆಳೆಸ್ರಿ ಅವ್ರನ್ನ ಏನು ಬೇಕಾದರೂ ಸವಲತ್ತು ಕೊಡಿ ಸರ್ಕಾರ ಕೊಡಿ ಆದರೆ ಇದನ್ನು ಮಾಡಿದರೆ ದೇಶಕ್ಕೆ ತೊಂದರೆ ಆಗ್ತದೆ ಅಂತ ಅವರೊಂದು ಬರೆದಿದ್ದಾರೆ ಬುಕ್ ಬರೆದಿದ್ದಾರೆ ಮೆಮೋರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ ನನ್ನ ಕೆಲಸ ಮಾಡುವಂಥ ಮಾಡಿದ ಕಾಲದಲ್ಲಿದ್ದಂಥ ನೆನಪುಗಳ ಬಗ್ಗೆ ಬರೆದಿದ್ದಾರೆ ಮೆಮೋಯಿಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅದರಲ್ಲಿ ಬರೆದು ಬಿಟ್ಟಿದ್ದಾರೆ ಅದನ್ನು ಅವರು ಇದು ಎಷ್ಟು ಬೇಸರ ಆಯಿತು ಅವ್ರ ಮನಸ್ಸಿಗೆ ಅಂದರೆ ಮಿಲರ್ ಕಮಿಟಿ ಆದ ತಕ್ಷಣ ಅವರು ಒಂದು ವಾರ್ಷ ರಜಾ ಹಾಕಿ ವಿದೇಶಕ್ಕೆ ಹೋಗ್ಬಿಟ್ರು ಒಂದ ವರ್ಷ ರಜೆ ಹಾಕಿ ವಿದೇಶಕ್ಕೆ ಹೋಗ್ಬಿಟ್ರು ಹಿಂದಿರುಗಿ ಬರುವ ಹೊತ್ತಿಗೆ ಮೊದಲನೇ ಪ್ರಪಂಚ ಯುದ್ಧ ಮುಗಿದು ಆರ್ಮಿ ಸಿಸ್ಟಮ್ದ ತಾತ್ಕಾಲಿಕ ಒಪ್ಪಂದ ಆಗುವಂಥದ್ದರಿತ್ತು ಚಾರ್ಜ್ ತೆಗೆದುಕೊಂಡು ಸ್ವಲ್ಪ ದಿವಸದೊಳಗಾಗಿ ವಿಶ್ವೇಶ್ವರಯ್ಯವರು ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ರು ಸಾಕ್ತಾನೆ ಕೆಲಸ ಬೇಡ ಅಂತ ಆ ಕೆಲಸ ಬೇಡ ಅಂದದ್ದು ಯಾವ ಇದು ಕೊಡಬೇಕು ಅಥಾರಿಟಿಯಿಂದ ಕೊಡಬೇಕು ಯಾಕೆ ಕೊಟ್ಟರು ಅವರು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅದು ಅವರು ವಿಶ್ರಾಂತವಾಗುವ ದಿನ ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ವರ್ತಮಾನದ ಸುಳಿವು ಬಹಿರಂಗವಾಗಿರಲಿಲ್ಲ ಒಂದು ನಾಲ್ಕು ಗಂಟೆಯವರೆಗೂ ಕೆಲಸ ಮಾಡಿದ್ದಾರೆ ಆವತ್ತಿನ ಕೆಲಸ ಎಲ್ಲ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಮಧ್ಯಾಹ್ನ ಸೆಕ್ರೆಟರಿಯೇಟಿನ ಸಬ್ಬಂದಿಯೆಲ್ಲ ಅಠಾರ ಕಚೇರಿ ನಡುವಣ ಸಭಾಮಂದಿರಕ್ಕೆ ಬರತಕ್ಕದ್ದೆಂದು ಕೋರಿದರು ಎಷ್ಟು ಜನ ಇದ್ದರು ಸೆಕ್ರೆಟ್ರಿಯೇಟಲ್ಲಿ ಎಲ್ಲರೂ ಬರಬೇಕು ಅಂತ ಹೇಳಿದರು ಎಲ್ಲ ಬಂದರು ಸೆಕ್ರೆಟ್ರಿಗಳು ಅಸ್ಟೆಂಟ್ ಸೆಕ್ರೆಟರಿಗಳು ಸುಪ್ರೀಂಟೆಂಡೆಂಟ್ರುಗಳು ಎಲ್ಲರೂ ಸೇರಿದ ಮೇಲೆ ವಿಶ್ವೇಶ್ವರಯ್ಯನವರು ಪ್ರತಿಯೊಬ್ಬರ ಬಳಿಗೂ ಹೋಗಿ ಕೈ ಕುಲುಕಿ ಅವರ ಸಹಕಾರಕ್ಕಾಗಿ ಅವರನ್ನೆಲ್ಲ ವಂದಿಸಿ ಸರಸರನೆ ಮೆಟ್ಟಿಲಿಳಿದು ತಮ್ಮ ಸ್ವಂತದ ಮೋಟರ್ ಕಾರಿನಲ್ಲಿ ಮನೆಗೆ ತೆರಳಿದರು ಆಗ ಎಲ್ರಿಗೂ ಅರ್ಥವಾಯಿತು ಅದೇನೆಂಬುದು ಬಹುಮಂದಿ ಕುಳಿತು ಕಣ್ಣೀರಿಟ್ರು ಅಂದರೆ ಬಿಡ್ತೀನಿ ಅಂತೂ ಎಲ್ಲರನ್ನೂ ಕರೆದು ಸಹಕಾರ ಕೊಟ್ಟೋದಕ್ಕೆ ವಂದನೆಗಳು ಅಂತ ಹೇಳಿ ಸರ ಇಳಿದು ಯಾವಾಗ ತಮ್ಮ ಪರ್ಸ್ನಲ್ ಕಾರಲ್ಲಿ ಮನೆಗೆ ಹೋದರೂ ಆ ಜನಕ್ಕೆ ಗೊತ್ತಾಗ್ತೋ ದಿವಾನಗಿರಿ ಬಿಟ್ಟರು ಇವರು ಅಂತ ಮುಂದೆ ಮಾತಾಡ್ತಿರ್ಬೇಕಾದ್ರೆ ಡಿ ವಿ ಜಿ ಹೇಳ್ತಾರೆ ನಾನು ಇಲ್ಲ ಐದಾರು ವರ್ಷ ಕಾಲವಾದರೂ ಇದ್ದು ನನ್ನ ಕೈಯಲ್ಲಾದ ಕೆಲಸ ಮಾಡಲು ಅನುಕೂಲಿಸಿದ್ದು ಯಾವುದರಿಂದ ಗೊತ್ತೇ ಕೆಲಸ ಮಾಡೋಕ್ಕೆ ಸಾಧ್ಯ ಆದದ್ದು ಯಾವುದರಿಂದ ಗೊತ್ತೇ ಅಂತ ಕೇಳ್ತಾರೆ ನನ್ನ ಜೇಬಿನಲ್ಲಿ ಯಾವಾಗಲೂ ರಾಜೀನಾಮೆ ಚೀಟಿ ಸಿದ್ಧವಾಗಿರುತ್ತಿದ್ದರಿಂದ ಯಾವಾಗಲೂ ನನ್ನ ಜೇಬಿನ ರಾಜೀನಾಮೆ ಚೀಟಿ ಇರ್ತಿತ್ತು ಅಂತ ಹೇಳಿ ಸಾಧ್ಯ ಆಯಿತು ಕೆಲಸ ನನಗೆ ನನ್ನ ತತ್ವಕ್ಕೆ ಭಂಗ ಬರುವುದಾದರೆ ನಾನು ಸ್ಥಳ ಬಿಟ್ಟು ಹೊರಡಲು ಸಿದ್ಧ ಇದನ್ನು ಶ್ರೀಮನ್ ಮಹಾರಾಜರಿಗೆ ನಾನು ಮೊದಲೇ ತಿಳಿಸಿದ್ದೆ ಅಂತ ಇದು ಭಾಳ ಎದೆ ಮುಟ್ಟು ನೋಡ್ಕೊಳ್ಳೋವಂಥ ವಿಷಯಗಳೆಲ್ಲ ಇವು ಲಾಭ ಆಗತ್ತೆ ಅಂತ ನಾವು ಕೆಲಸ ಕಂಡುಕೊಂಡಿರ್ತೇವೆ ಅದು ನನ್ನ ತತ್ವಕ್ಕೆ ಹೊಂದದೇ ಒದುರುಗೊಳ್ಕೊಂಡಿರ್ತೇವೆ ನಮ್ಮ ಮೌಲ್ಯಗಳಿಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತೇವೆ ಎಷ್ಟೋ ಸಲ ಮಾತಾಡ್ತೇವೆ ವ್ಯಾಲ್ಯೂಸ್ ಆರ್ ಆ್ಯಟ್ ಕ್ರಾಸ್ ರೋಡ್ಸ್ ಅಂತ ಮೌಲ್ಯಗಳು ಕೌಲು ದಾರಿಲಿ ಈಗ ಅಂತ ವ್ಯಾಲ್ಯೂಸ್ ವೇ ನೆವರ್ ಆ್ಯಟ್ ಕ್ರಾಸ್ ರೋಡ್ಸ್ ವಿ ಸ್ಟ್ಯಾಂಡ್ ಆ್ಯಟ್ ಕ್ರಾಸ್ ರೋಡ್ಸ್ ಮೌಲ್ಯಗಳು ಕೌಲು ನಿಂತಿಲ್ಲ ನಾವು ನಿಂತಿದ್ದೇವೆ ಹೋಗ್ಲೋ ಬೇಡವೊ ಹೋಗ್ಲೋ ಬೇಡೋ ನನಗೆ ದ್ವಂದ್ವ ಇದೆ ಅವ್ರಿಗೆ ದ್ವಂದ್ವ ಇಲ್ಲ ಇದೇ ಬೇಂದ್ರೆ ಮಾಡಿದ್ದುಂಟು ದೊಡ್ಡ ದೊಡ್ಡವ್ರ ಮಹಾನುಭಾವರು ಎಲ್ಲ ಮಾಡಿದ್ದುಂಟು ನಾನೊಬ್ಬನ ನೋಡಿದ್ದುಂಟು ಗೋವಾದಲ್ಲಿ ಜೋಹರ್ ಎಗ್ರೋ ಕೆಮಿಕಲ್ಸ್ ಲ್ಯಾಬೊರಾಟ್ರಿ ಎಂದು ದೊಡ್ಡದಿದೆ ಅದು ಜೈ ಕೆನ್ ಫರ್ಟಿಲೈಸರ್ ಮಾಡುವಂಥ ಫ್ಯಾಕ್ಟ್ರಿ ನನ್ನಕ್ಕಿಂತ ಒಂದು ಎರಡು ವರ್ಷ ಸೀನಿಯರ್ ಆಗಿದ್ದಂಥವ್ರು ಸಿಂಗ್ ಅಂತ ಹೇಳಿ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ವೈಸ್ ಪ್ರೆಸಿಡೆಂಟ್ ಟೆಕ್ನಿಕಲ್ ಅಂತ ಹೈಯೆಸ್ಟ್ ಪೊಸಿಷನ್ ಅದು ಸಣ್ಣ ವಯಸ್ಸಿನ ಹುಡುಗ ಆವಾಗ ಎಮ್ ಬಿ ಎ ಮಾಡ್ಕೊಂಡು ಬೇರೆ ದೇಶಕ್ಕೆಲ್ಲ ಮಾಡ್ಕೊಂಡು ಬಂದಂಥ ಹುಡುಗ ನಾನೊಂದು ಸಲ ಮೀಟ್ ಮಾಡೋಕ್ಕೆ ಹೋದಾಗ ಅವರು ಮ್ಯಾನೇಜಿಂಗ್ ಡೈರೆಕ್ಟ್ ರೂಮಿಗೆ ಹೋಗಿದ್ದಾರೆ ಮ್ಯಾನೇಜರ್ ಹೋಗಿ ಏನೂ ಮಾತು ಬಂತೋ ಗೊತ್ತಿಲ್ಲ ಯಾವುದೋ ಮಾತಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ ಇವರು ಸರಿ ಅಂದದ್ದನ್ನು ಅದು ಮಾಡೋಕ್ಕಾಗಲ್ಲ ಹೀಗೆ ಮಾಡಿ ಅಂತ ಹೇಳಿದ್ರಂತೆ ಈತನ ಮನಸ್ಸಿಗೆ ಒಪ್ಪಲಿಲ್ಲ ಅದು ಅವನು ಕೇಳಿದ್ದೇನು ಗೊತ್ತಾ ವುಡ್ you permit me to go into my cabin and take my coat.. ಕೋಟ್ ನನ್ನ ರೂಮಿಗೆ ಹೋಗಿ ನಾನು ಕೋರ್ಟ್ ತೊಗೋಬಹುದಾ ನಾನು ಒಂದು ಕೋರ್ಟ್ ಒಳಗೆ ಹೋಗಲಿಲ್ಲ ರೂಮ್ ಒಳಗೆ ತಮ್ಮ ಟೆಂಡ್ರಿಗೆ ಹೇಳಿದಂತೆ ಬ್ರಿಂಗ್ ಮೈ ಬ್ಯಾಗ್ ಆ್ಯಂಡ್ ಮೈ ಕೋಟ್ ನಾನು ಬ್ಯಾಗ್ ಕೊಟ್ಟು ಹೊರಗೆ ತಂದು ಒಳಗೆ ಕಾಲು ಇರಲಿಲ್ಲ ಇಟ್ಟು ಬ್ಯಾಗ್ ತೆಗೆದು ಅದರೊಳಗೆ ಮೂರು ಫೈಲ್ ಇತ್ತು ಅದು ಮೂರು ಕೊಟ್ಟುಬಿಟ್ಟು ಸಾಯಬ್ರಿಗೆ ಕೊಡೋದಂತ ಬ್ಯಾಗ್ ತೊಗೊಂಡು ಕೆಳಗಡೆ ಬಂದು ಟ್ಯಾಕ್ಸಿ ತೊಗೊಂಡು ಮನೆಗೆ ಹೋಗ್ಬಿಟ್ಟ ನಾನು ಕೇಳಿದ್ದೆ ಯಾಕೆ ಹಿಂಗೆ ಮಾಡಿದೆ ಅಂತ ಅವ್ನು ಹೇಳ್ತಾನೆ ವೆನ್ ಯು ರೀಚ್ ದ ಟಾಪ್ ಯು ಡೋಂಟ್ ಹ್ಯಾವ್ ಮೆನಿ ಆಪ್ಷನ್ಸ್ ಇದು ಭಾಳ ಮುಖ್ಯ ಇದು ಮನುಷ್ಯ ಎತ್ತರಕ್ಕೆ ಹೋದಷ್ಟು ಹೋದಷ್ಟು ಏಕಾಂಗಿ ಆಗ್ತಾನೆ ಅಂತ ಹೇಳ್ತಾರೆ ಮಾತಾಡೋಕ್ಕೆ ನಿಮ್ಮ ಹತ್ರ ಜನ ಸಿಗ್ಬೋದು ಆತ್ಮೀಯರು ಸಿಗೋದ ಪ್ರೂಪಾಗತ್ತೆ I don't think there's a more lonely man than the Prime Minister and President of this country There are ones who were taxed in one hour there are people who lose a chance at a time There are many times the people who live a trainer I have been struggling by myself I have got time after being and I don't have time for myself or on the same time Do you think there are some times of time I will tell you that Anthony is Aaaatme There are no options either to stay there or to get out irbodu athu bit hogbeka erade kelsa nanage adu iroka agalla nan mouli koppodilla andaga ayenu option adu heltare either you compromise your values or compromise with the organization either you leave your values or leave the organization heltare tragedy is most people leave the values anta nimma mouli galannadru bidbeko atho kelsavannadru bidbeko adu visveshthana prasangadalle chinte kuda madava kasha illa avaru helidru my values are more important bit bit ಇಷ್ಟು ಸಿಸ್ಟಮ್ಯಾಟಿಕ್ ವ್ಯಕ್ತಿ ಆದರೂ ಕೂಡ ನಿರಾಡಂಬರ ವ್ಯಕ್ತಿ ಅಂತ ಆಡಂಬರ ಇರಲಿಲ್ಲ ಅವ್ರು ಹೇಳ್ತಾರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ತಮ್ಮ ಬಂಧುಗಳಿಗೊಬ್ರು ಹೇಳ್ತಾ ಇದ್ದರಂತೆ ನಿನ್ನ ಕಾರಲ್ಲಿ ಹೋದರೂ ಕೂಡ ಹ್ಯಾ ಕೂತ್ಕೋಬೇಕು ಕಾರಲ್ಲಿ ಎಂದು ಕಲಿಬೇಕಾದದ್ದು ನಾವೆಲ್ಲನೂ ನಾವು ಟ್ಯಾಕ್ಸಿಯಲ್ಲಿ ಕೂತ್ಕೊಂಡ್ರೆ ವಿಕ್ರಮಾದಿತ್ಯನ ಸಿಂಹಾಸನ ಕೂತ್ಕೊಂಡಂಗೆ ಕೂತ್ಕೊಂಡಿರ್ತೇವೆ ಇವ್ರು ಹೇಳ್ತಾರೆ ಬಂಧುಗಳಿಗೆ ನಿಂದೇ ಕಾರಲ್ಲಿ ಕೂತ್ಕೋಬೇಕು ಹೇಗೆ ಅಂತ ಕಲಿಸ್ಕೊಡ್ತಾರೆ ಕಾರಲ್ಲಿ ಹೇಗೆ ಕುಳಿತುಕೊಳ್ಳಬೇಕೆಂಬುದನ್ನು ವಿಶ್ವೇಶ್ವರರು ಉಪದೇಶ ಮಾಡಿದರು ಕಾರು ನಿನ್ನದಾದರೂ ನೀನು ಅದಕ್ಕೆ ಒಡೆಯನೆಂಬುದನ್ನು ತೋರಿಸಿಕೊಳ್ಳತಕ್ಕದ್ದಲ್ಲ ಮುಂದಿನ ಪೀಠದ ಅಂಚಿಗೆ ಮೈ ಅಂಟಿಸಿಕೊಂಡಿರಬೇಕು ತೀರಾ ಸಡಿಲವಾಗಿ ಕುಳಿತುಕೊಳ್ಳಬಾರದು ಕಾಲುಗಳನ್ನು ಹರಡಿಕೊಳ್ಳಬಾರದು ಮತ್ತಾರ ಕಾರಿನಲ್ಲಿಯೋ ಎರವಲು ಬಂದಿರುವಾಗ ಒಂದೆರಡು ವರ್ಷ ನಿರ್ಬಂಧದಲ್ಲಿ ಕುಳಿತಿರುವಂತೆ ಮೈ ಸಣ್ಣದು ಮಾಡಿಕೊಂಡು ಕೊಂಚ ಓರಿಯಾಗಿ ಕುಳಿತುಕೊಂಡಿರಬೇಕು ಹೊರ ನೋಡೋರಿಗೆ ಏನು ದರ್ಬಾರಿ ಒಂದು ಅಂತನ್ನು ಹಾಗಾಗಬಾರದು ಇನ್ನೊಂದು ದಿನ ಬಂಧು ಹೋಗಿ ಹೇಳಿದರು ಡ್ರೈವರಿಗೆ ಒಳ್ಳೆ ಬಟ್ಟೆ ಕೊಡಿಸು ಆಳುಗಳ ಬಟ್ಟು ಬರೆಯ ಬಟ್ಟೆ ಬರೆಯಿಂದ ಯಜಮಾನರ ಯೋಗ್ಯತೆ ಗೊತ್ತಾಗುತ್ತದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಸಾಮಾನ್ಯವಾಗಿ ನಮ್ಮ ಬಗ್ಗೆನೇ ಚಿಂತೆ ಮಾಡ್ತಿರ್ತೀವಿ ಹೇಳ್ತಾರೆ ಡ್ರೈವರ್ಗೆ ಒಳ್ಳೆ ಬಟ್ಟೆ ಕೊಡಿಸು ಅವರಿಂದ ನಿಮ್ಮ ಯೋಗ್ಯತೆ ಗೊತ್ತಾಗ್ತದೆ ಅಂತ ಒಂದು ಘಟನೆ ಅದ್ಭುತ ಘಟನೆ ಬರೀತಾರೆ ಮುಂದೆ ಅವರು ಹೇಗಿದ್ದರು ಅಂತ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಪಿ ಎಸ್ ಶಿವಸ್ವಾಮಿ ಅಯ್ಯರ್ ಅಂತ ಭಾಳ ದೊಡ್ಡವರು ಮಹಾವಿದ್ವಾಂಸರವರು ಸಂಸ್ಕೃತದಲ್ಲೂ ಹಾಗೆ ನ್ಯಾಯಶಾಸ್ತ್ರದಲ್ಲೂ ಹಾಗೆಯೇ ಮುಂದೆ ಮದ್ರಾಸ್ನಲ್ಲಿ ಭಾಳಷ್ಟು ವರ್ಷ ಮಂತ್ರಿಯಾಗಿ ಮುಂದೆ ಗವರ್ನರು ಆಗಿದ್ದರು ಸ್ವಲ್ಪ ದಿವಸ ಅವರು ಶಿವಸ್ವಾಮಿ ಅಯ್ಯರು ಅವರು ಒಂದು ಸಲ ಬಂದಿದ್ದರಂತೆ ವಿಶ್ವೇಶ್ವರಯ್ಯವ್ರ ಅವರು ಬಹಳ ಸ್ನೇಹಿತರು ಒಂದು ಸಲ ಇಬ್ಬರು ಉಪಹಾರ ಆದಮೇಲೆ ಉಪಹಾರ ಕೂತ್ಕೋಬೇಕು ಚೆನ್ನ ಆ ಕಡೆ ಶಿವಸ್ವಾಮಿ ಅಯ್ಯರವರು ಈ ಕಡೆ ವಿಶ್ವೇಶ್ವರಯ್ಯನ ಕೂತ್ಕೊಂಡ್ರಂತೆ ಭಾಳ ತಮಾಷೆ ಘಟನೆ ಇದು ಶಿವಸ್ವಾಮಿ ಅಯ್ಯರವರು ಸೂಟ್ ಹಾಕ್ಕೊಂಡು ಟಾಯ್ ಕಟ್ಕೊಂಡು ಒಂದು ಟಾಯ್ ಪಿನ್ ಅಂತ ಇರ್ತಿತ್ತು ಮೊದಲೊಂದು ಟಾಯ್ ಕ್ಲಿಪ್ಪಲ್ಲ ಕ್ಲಿಪ್ ನಂತರ ಬಂದದ್ದು ಪಿನ್ ಅಂದರೆ ಒಂದು ಗುಂಡು ಸೋಜಿ ಥರ ಇರೋದು ಅದನ್ನು ಸಿಗ್ಸ್ಕೊಳ್ಳೋದು ಹೀಗೆ ಟೈ ಹಾರಬಾರ್ದು ಅಂತ ಶರ್ಟಿಗೂ ಅದಕ್ಕೆ ಟೈಗೂ ಸೇರಿಸಿ ಸಿಗ್ಸ್ಕೊಳ್ಳೋದು ಅದಕ್ಕೊಂದು ಮೇಲೆ ಅಲಂಕಾರವಾಗಿ ಏನೋ ಒಂದು ಡಿಸೈನ್ ಇರೋದು ಮೇಲೆ ಆ ಥರದೊಂದು ಪಿನ್ ಹಾಕೊಂಡು ಕೂತ್ಕೊಂಡಿದ್ದರಂತೆ ಅವರು ಆ ಥರದ ಪಿನ್ ಹಾಕ್ಕೊಳ್ಳೋರು ಆಮೇಲೆ ಶಿವ ವಿಶ್ವೇಶ್ವರ ನಿವೃತ್ತರಾಗಿದ್ದರಂತೆ ಆಗಲೇ ಉಪಹಾರ ಕೂತ್ಕೊಂಡಾಗ ಶುರು ಆಗುವ ಹೊತ್ತಿಗೆ ವಿಶ್ವೇಶ್ವರಿ ಎದ್ದಿರುತ್ತಮ್ಮ ಜಾಗದಿಂದ ಎದ್ದು ಹೋಗಿಬಿಟ್ಟು ಕ್ಷಮಿಸುವ ನಿಮಿಷ ಏರೋರೆ ಅಂತ ಹೋಗಿ ಅವ್ರ ಕೋಟನ್ನೆಲ್ಲ ಹಿಂಗೆ ಜಾಡಿಸ್ದಂಗೆ ಕೋಟ ಮೇಲೆ ಧೂಳು ಜಾಡಿಸ್ದಂಗೆ ಮಾಡಿ ಆ ಟಾಯಿ ಮೇಲೆ ಕೈ ಆಡಿಸಿ ಬಂದ್ರಂತೆ ಅಯ್ಯರಿಗೆ ಗೊತ್ತಾಗಲಿಲ್ಲ ಏನು ಮಾಡಿದ್ರು ಇವರು ಅಂತ ಅವ್ರು ಹೋಗಿ ವಾಪಸ್ ಕೂತ್ಕೊಂಡಿರಲಿಲ್ಲ ಏನಾಗಿರಬೇಕು ಅಂತ ನೋಡ್ಕೊಂಡಿರಂತೆ ಇವರು ಏನಾಗಿತ್ತು ಅಂತಂದರೆ ಅಲ್ಲಿ ಆ ಅಲಂಕಾರದ ಮೇಲಿದ್ದ ಚಿನ್ನದ ಸೂಜಿಯನ್ನು ಅದು ಚಿನ್ನದ ಸೂಜಿ ಹಾಕ್ಕೊಂಡಿದ್ರು ಅವರು ಆ ಚಿನ್ನದ ಸೂಜಿ ಮೇಲೆ ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ವಜ್ರದ ಹರಳಿತ್ತಂತೆ ಅದು ಹಾಕ್ಕೊಂಡಿದ್ರಂತೆ ವಿಶ್ವೇಶ್ವರಯ್ಯವರು ಅದನ್ನು ಕೆಳಕ್ಕೆ ತಳ್ಳಿದ್ರಂತೆ ಅದನ್ನು ತಳ್ಳಿಬಿಟ್ಟಿದ್ರಂತೆ ಆಮೇಲೆ ಶಿವಸ್ವಾಮಿ ಅಯ್ಯರ್ಗೇನು ಮಾಡಿದರು ಮತ್ತೆ ಸ್ವಲ್ಪ ಮೇಲೆ ಎತ್ಕೊಂಡ್ರದನ್ನವರು ಈ ಟೈಪ್ ಇನ್ನನ್ನು ಅವ್ರು ಹಿಂಗೆ ಒತ್ತಿದ್ರು ವಿಶ್ವೇಶ್ವರಯ್ಯನವರು ಇದು ಮತ್ತೆ ಮೇಲೆ ಎತ್ಕೊಂಡ್ರೆ ಎರಡು ಮೂರು ಸೆಕೆಂಡ್ ಕಳೆದ ಬಳಿಕ ವಿಶ್ವೇಶ್ವರಯ್ಯವ್ರು ಮತ್ತೆ ಎದ್ದು ಬಂದು ಅಲಂಕಾರವನ್ನು ಕೆಳಕ್ಕೆ ಅದುಮಿದ್ರು ಅಯ್ಯರ್ ಮತ್ತೆ ಮೇಲಕ್ಕೆ ಎತ್ತಿಕೊಂಡರು ಇದು ಎರಡು ಮೂರು ಬಾರಿ ನಡೆದ ಮೇಲೆ ಇಬ್ಬರೂ ನಗುತ್ತಾ ಕಾರ್ಯಕ್ಕೆ ಸಂಬಂಧಪಟ್ಟ ನೀತಿಯನ್ನು ಕುರಿತು ವಾಗ್ವಾದಕ್ಕೆ ಆರಂಭಿಸಿದರು ಅದಕ್ಕೆ ವಿಶ್ವೇಶ್ವರ ಹೇಳ್ತಾರೆ ನೋಡಿ ಈ ಕಂಠಾಲಂಕಾರದ ಸೂಜಿಯನ್ನು ಮೇಲಕ್ಕೆ ತೋರ್ಪಡಿಸುವುದು ಪದ್ಧತಿ ಅಲ್ಲ ತೋರಿಸಬಾರ್ದು ಅಲಂಕಾರದ್ದು ಅಂತ ಅವರು ಅಯ್ಯರು ಹೇಳೋದು ಇತರರಿಗೆ ತೋರ್ಪಡಿಸುವುದು ಪದ್ಧತಿ ಅಲ್ಲದಿದ್ದರೆ ಸೂಜಿಯನ್ನು ಏಕೆ ಸಿಕ್ಕಿಸಿಕೊಳ್ಳಬೇಕು ತೋರಿಸ್ಬಾರ್ದು ಅಂತ ವಜ್ರದೇಕ ಹಾಕ್ಕೋಬೇಕು ಯಾವುದೋ ಗುಂಪಿನ ಹಾಕೋಬೋದಲ್ಲ ತೋರಿಸ್ಬೇಕಂತ ಇರೋದು ಅಂತ ಅವರು ಅದಕ್ಕಿವರು ನಮ್ಮಲ್ಲಿರುವ ಒಳ್ಳೆಯ ಪದಾರ್ಥವನ್ನು ಇತರರಿಗೆ ತೋರಿಸಿದರೆ ಜಂಬವೆಂದಾಗೋದಿಲ್ಲವೇ ಅಂತ ಇವರು ಅದಕ್ಕೆ ಅವರು ಇತರರು ಸಂತೋಷ ಪಡಬೇಕಂದಲ್ವೇ ನಾವು ಒಳ್ಳೆ ಬಟ್ಟೆ ಹಾಕ್ಕೊಂಡು ಸಿಂಗರಿಸೋದು ನನ್ನ ನೆಟ್ಟಾಯು ಸೂಜು ನನಗೆ ಕಾಣಿಸುತ್ತದೆ ನೀವು ಅಲ್ಲವೇ ನೋಡೋದು ಇಬ್ಬರು ಘಟನೆ ಘಟಿಗಳು ಇವರು ಇಬ್ಬರು ವಿದ್ವಾಂಸರು ಜಗಳಾಡ್ತಿದ್ರು ನೋಡೋಕೆಷ್ಟು ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋದು ನಿಮಗೋಸ್ಕರಪ್ಪ ನನಗೋಸ್ಕರ ಹಾಕೋತೀನ ನಾವು ಅಲಂಕಾರ ಮಾಡ್ಕೊಳ್ಳೋದು ಮತ್ತೊಬ್ಬರಿಗೋಸ್ಕರ ಇಲ್ಲದೆ ಹೋದ್ರೆ ಎಲ್ಲರೂ ಅಲಂಕಾರ ಮಾಡ್ಕೊಂಡು ಮನೆಯಲ್ಲೇ ಕೂತ್ಕೋತಾಯಿದ್ರು ಹೊರಗಡೆ ಹಾಕಿ ಬರ್ತಾ ಜಂಬ ತಪ್ಪೆನ್ನುವುದು ಮಾತ್ರವಲ್ಲ ವಿಶ್ವೇಶ್ವರ ಮನಸ್ಸು ನೋಡಿ ಹೇಗಿದೆ ಜಂಬ ತಪ್ಪೆನ್ನುವುದು ಮಾತ್ರವಲ್ಲ ಜಂಬ ಒಂದು ಇತರರು ಯಾವುದನ್ನು ಭಾವಿಸಿಯಾರೋ ಅದನ್ನು ಕೂಡ ಬಿಡಬೇಕೆಂಬುದು ವಿಶ್ವೇಶ್ವರ ಮಾತು ನೀವು ಹಾಕೋಬೋದಪ್ಪ ನೀವು ಹಾಕ್ಕೊಂಡದ್ದು ನೋಡಿ ಎ ಜಂಬದಿಂದ ಹಾಕ್ಕೋತಾನೆ ಅಂತ ಮತ್ತೊಬ್ರಿಗೆ ಅನಿಸುತ್ತೆ ಅಂತ ಅನಿಸಿದ್ರು ಕೂಡ ಹಾಕೋಬಾರ್ದು ನೀವು ಅದನ್ನು ಅಂತ ವಿಶ್ವೇಶ್ವರ ಸ್ಟೈಲು ಅವ್ರ ಮನಸ್ಸು ಗೊತ್ತಾಗೋದು ಇನ್ನೊಂದು ಅದ್ಭುತ ವಿಷಯದಲ್ಲಿ ಗೊತ್ತಾಗುತ್ತೆ ಹೇಗಾಯಿತು ಅಂತ ಚೀಫ್ ಇಂಜಿನಿಯರ್ ಆಗಿದ್ದಾಗ ಈ ವಿ ಪಿ ಮಾಧವ್ ರಾಯರ ಪಾಟಣ್ ಕಾಲೇಜ್ ಅಂತ ಇತ್ತು ಪಾಟಣ್ ಕಾಲೇಜಲ್ಲಿ ಇರ್ತಾಯಿದ್ರು ಇವರು ವಿಶ್ವೇಶ್ವರಯ್ಯನವರು ದಿವಾನರಾದಮೇಲೆ ಬಾಲಬ್ರೂ ಈಗ ಬಂದರು ನಮ್ಮ ಬಾಲಬು ಇದೆಯಲ್ಲ ಅಲ್ಲಿ ಇರ್ತಾಯಿದ್ರು ಸುಮಾರು ದಿವಸ ಅಧಿಕಾರದಿಂದ ನಿವೃತ್ತರಾದಮೇಲೆ ಈ ಗಾಲ್ಫ್ ಗ್ರೌಂಡ್ ಬಳಿ ಅಪ್ಲೈನ್ಸ್ ಬಂಗ್ಲೆ ಅಂತಿದೆ ಅಪ್ಲಯ್ ಬಂಗ್ಲು ಅಂತ ಅಲ್ಲಿ ಇರ್ತಾಯಿದ್ರು ಅವರು ಒಂದು ದಿವಸ ಡಿವಿಜನ್ ಕರೆದು ಹೇಳಿದ್ರಂತೆ ನಾನು ಮನೆ ಬಿಡಬೇಕಾಗತ್ತೆ ಬೇರೆ ಮನೆ ನೋಡಬೇಕು ಅಂದ್ರಂತೆ ಡಿವಿಜ್ಗೆ ಅಂತ ಯಾಕೆ ಬಿಡ್ತೀರಿ ಒಳ್ಳೆ ಮನೆ ಇದು ತುಂಬ ಚೆನ್ನಾಗಿದೆ ಅದೆಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಡಿವಿಜಿ ಈ ಮನೆ ತಮಗೆ ತುಂಬ ಅನುಕೂಲವಾಗಿದೆ ಇದರಲ್ಲಿ ಮುಖ್ಯವಾಗಿ ಪಶ್ಚಿಮದ ಕಡೆಗೆ ದೊಡ್ಡ ಕನ್ನಡಿಯ ಕಿಟಕಿ ಇದೆ ಸುಮಾರು ಏಳು ಅಡಿ ಉದ್ದ ಐದಾರಡಿ ಆಗಲ್ಲ ಅದರಲ್ಲಿ ಮಧ್ಯಾಹ್ನವೂ ಸಂಜೆಯೂ ಬೆಳಕು ಚೆನ್ನಾಗಿ ಬರುತ್ತದೆ ಬಿಸಿಲಿನ ಹಬೆ ಇಲ್ಲ ವರಾಂಡ ದಕ್ಷಿಣಾಭಿಮುಖವಾಗಿರೋದರಿಂದ ಗಾಳಿ ಚೆನ್ನಾಗಿ ಬರುತ್ತದೆ ಕೆಲಸ ಮಾಡಲು ಸೊಗಸಾಗಿದೆ ಬಿಡಬೇಡಿ ಅಂತ ಡಿ ವಿಜಿ ಅದಕ್ಕೆ ಅವರು ಹೇಳ್ತಿದ್ರಂತೆ ಇಲ್ಲ ಇಲ್ಲ ಈ ಮನೆಯ ವಾಯ್ದೆ ಮುಗಿಯಿತು ಎಗ್ರಿಮೆಂಟ್ ಇನ್ನೊಂದು ತಿಂಗಳ ಮುಗಿದು ಹೋಗ್ತದೆ ಅದನ್ನು ಪುನಃ ಹೆಚ್ಚಂದು ಹೆಚ್ಚು ಮಾಡಲು ನನಗೆ ಕೇಳಲು ಇಷ್ಟವಿಲ್ಲ ಮನೆ ಮಾಲೀಕರು ಬಂದು ಈ ಜಾಗ ತಮಗೆ ಬೇಕಾಗಿದೆ ಎಂದು ಹೇಳಿದಾಗ ಮನೆ ಬಿಡಬೇಕಾದದ್ದು ನನ್ನ ಕರ್ತವ್ಯ ಇನ್ನೂ ಎಂದು ಎರಡು ತಿಂಗಳಿರಬೇಕಾದ್ರೆ ಮೊದಲೇ ಇದು ಬಿಡಬೇಕು ಅಂತ ವಿಚಾರ ಮಾಡಿದ್ದು ಹೀಗೆ ಮಾತನಾಡುತ್ತಾ ಅವ್ರಿಗೊಂದು ಆಫರ್ ಬಂದಿದೆ ಈಗಾಗಲೇ ವಿಶ್ವೇಶ್ವರಯ್ಯನವರಿಗೆ ಸರ್ಕಾರದವರು ಹೇಳುತ್ತಾರೆ ಬಾಲಪ್ರೂಹಿ ಬಂಗಲೆಗೆ ನೀವು ಹೋಗಬಹುದು ಎಂದು ನೀನು ಏನು ಹೇಳ್ತೀ ಅಂತ ಕೇಳಿದ್ರಂತೆ ಡಿ ವಿ ಜಿಗೆ ಇವಾಗ ಸಂತೋಷ ಆಯಿತು ಅದು ಒಳ್ಳೆಯ ಯೋಚನೆಯೇ ಹಿಂದೆ ನೀವಿದ್ದು ಸ್ಥಳವಲ್ಲವೇ ಅಲ್ಲ ಇದ್ರಲ್ಲ ಇವರು ದಿವಾನರಾಗಿದ್ದಾಗ ನಿಮಗೆ ಚೆನ್ನಾಗಿ ರೂಢಿ ಆದ ಸ್ಥಳ ಹೋಗಿ ಏನ್ರಂತೆ ಅವರು ಅದಕ್ಕೆ ಅವರೇ ಉತ್ತರ ನೋಡಿ ವಿಶ್ವೇಶ್ವರಯ್ಯ ಉತ್ತರ ಎಷ್ಟು ಚೆನ್ನಾಗಿದೆ ನಾನು ನೂರೈವತ್ತು ರೂಪಾಯಿಗಿಂತ ಹೆಚ್ಚು ಬಾಡಿಗೆ ಕೊಡಲಾರೆ ಬಾಲಬ್ರೂ ಈ ದೊಡ್ಡ ಜಾಗ ಈ ವಿಷಯದಲ್ಲಿ ಒಂದು ಮಾತು ಹೇಳಬೇಕು ನಿಮಗೆ ನಾನೊಂದು ಇನ್ಫಾರ್ಮೇಶನ್ ತೊಗೊಂಡ್ಬಂದಿದ್ದೇನೆ ಸರ್ ಎಂ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯನವರು ಹೀ ಮೆಂಟೈನ್ಡ್ ಎನ್ ಅಕೌಂಟ್ ವಿತ್ ದ ಬ್ಯಾಂಕ್ ಆಫ್ ಮೈಸೂರು Which is now called State Bank of Mysore. He had Rs. 990 on March 27, 1918. Our balance is not worth it. $19,000. If you look at it, people are very small. It is not worth it. The most important thing is that the people in the world are going to be in the world. The people in the world are not going to be in the world. The people in the world are not going to be in the world. The people in the world are not going to be in the world. ಆ ವಿಷಯ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅವರು ಹಾಂ ಭದ್ರಾವತಿ ಫ್ಯಾಕ್ಟ್ರಿಗೆ ಅವರು ಚೇರ್ಮನ್ ಆಗಿದ್ದರೆಲ್ಲ ಕಳಿಸಿದಾಗ ಆ್ಯಟ್ ದ್ಯಾಟ್ ಟೈಮ್ ಇಟ್ಸ್ ಅ ಗೌರ್ಮೆಂಟ್ ರಿಪೋರ್ಟ್ನ ಬರ್ಕೊಂಬಂದಿದ್ದು ಆಟ್ ದ್ಯಾಟ್ ಟೈಮ್ ದಿ ಗೌರ್ಮೆಂಟ್ ಹ್ಯಾಡ್ ನಾಟ್ ಡಿಸೈಡೆಡ್ ದ ಸ್ಯಾಲ್ರಿ ವಿಶ್ವೇಶ್ವರನ ಸಂಬಳ ಎಷ್ಟು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಲಿಲ್ಲ ಇಟ್ ಟುಕ್ ಸಮ್ ಇಯರ್ಸ್ ಟು ಡೂ ಸೊ ಏನು ತೊಂದರೆ ಇಲ್ಲಿ ಅಷ್ಟು ವರ್ಷ ತೊಗೊಂಡ್ರು ಸರ್ಕಾರದ ಸಂಬಳ ಎಷ್ಟು ಕೊಡಬೇಕು ಅಂತ the government owed him more than 100000 rupees one lakh rupay kente hechike kodbekaagi bante government sambala ulkondittu but he did not touch a rupee even one rupay kuda thogilillanthe one lakh de mel barbekaaduddu sambala fixe maadlilla fix aadaga one lakh rupay barbekaagithalla arrears anta one rupay thogilillanthe he told the government start an institution where boys can learn some profession ಯಾವುದಾದನ್ನು ವೃತ್ತಿ ಕಲಿಯುವಂಥ ಕಾಲೇಜ್ ಮಕ್ಕಳಿಗೆ ಮಾಡಿ ಹಣದಿಂದ ಅಂತ ಹೇಳಿದ್ರಂತೆ ಆಗ ಒಂದು ಲಕ್ಷ ರೂಪಾಯಿ ಬೇಕಾದರೂ ದೊಡ್ಡ ಅಮೌಂಟ್ ಅದು ಬೇಕಾ ಸಂಸ್ಥೆ ಮಾಡ್ಬೋದು ಯಾಕಂದರೆ ಅದಕ್ಕೆ ಮುಂದೆ ತೋರಿಸ್ತೀನಿ ಹೇಗಿತ್ತು ಅಂತ ದ ಇನ್ಸ್ಟಿಟ್ಯೂಟ್ ವಾಸ್ ಅಬೌಟ್ ಟು ಸ್ಟಾರ್ಟ್ ವರ್ಕ್ ಇನ್ಸ್ಟಿಟ್ಯೂಷನ್ ಶುರುವಾಗಿ ಕೆಲಸ ಶುರು ಮಾಡೋ ಟೈಮ್ ಬಂದಾಗ ದ ಗೌರ್ಮೆಂಟ್ ವಾಂಟೆಡ್ ಟು ನೇಮ್ ಇಟ್ ಆಫ್ಟರ್ ವಿಶ್ವೇಶ್ವರಯ್ಯ ಸರ್ಕಾರ ಅದನ್ನು ವಿಶ್ವೇಶ್ವರಯ್ಯ ಹೆಸರಿಡಬೇಕು ಅಂತ ಅಂದ್ಕೊಂಡಾಗ ಅವ್ರು ಹೇಳಿದ್ರಂತೆ ಬಟ್ ಈ ಸೈಡ್ ನೇಮ್ ಇಟ್ ಆಫ್ಟರ್ ದ ಮಹಾರಾಜ ಆಫ್ ಮೈಸೂರು ನಾನು ಹೆಸರಿಡಬೇಡಿ ಮೈಸೂರು ಮಹಾರಾಜರ ಹೆಸರಿಡಿ ಅಂತ ಹೇಳಿದ್ದಕ್ಕೆ ದಿಸ್ ಈಸ್ ಹೌ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ವಾಸ್ ಬಾರ್ನ್ ಭಾಳ ಜನ ಗೊತ್ತಿಲ್ಲ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟಿಗೆ ಮೂಲಧನ ಕೊಟ್ಟದ್ದು ವಿಶ್ವೇಶ್ವರಯ್ಯನವರು ಅವ್ರ ಹೆಸರಿಡಬೇಕು ಅಂದರೆ ಬೇಡ ಅದನ್ನ ಹೆಸರಿಡಿ ಅಂದ್ರಂತೆ ಒಂದು ಲಕ್ಷ ರೂಪಾಯಿ ತಮಗೊಂದು ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ ಹೇಳಿದರೆ ನಾವು ಇದನ್ನು ಕಟ್ಟಬೇಕಂದಾಗ ಕೆ ಆರ್ ಸಾಗರ್ ಡ್ಯಾಮ್ ಕಟ್ಟಬೇಕು ಅಂದಾಗ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರಂತೆ ಅಮೌಂಟ್ ಎಷ್ಟಾಗತ್ತೆ ಅಂತ ಅಂದರೆ ನಿಮ್ಗೆ ಐಡಿಯಾ ಸಿಗ್ತದೆ ಈ ಅಮೌಂಟ್ ಎಷ್ಟು ದೊಡ್ಡದು ಅಂತ He planned the KRS dam. The cost was estimated. It came to 25,300 rupees. The dam is <laughs> estimated to be 25,300 rupees. <laughs> that is the institute of 4 amount. That is the objection to that. Why do you need to be 25,300 rupees to waste? ಅಂತ ಜನ ತಕರಾರು ತೆಗೆದ್ರಂತೆ ಹಣ ಮೋಸ ಆಯಿತು ಅಂತ ತೆಗೆದ್ರಂತೆ ಆಮೇಲೆ ಫೌಂಡೇಶನ್ನು ಅವಾಗ ಸರ್ಕಾರ ಗೌರ್ಮೆಂಟ್ ಸ ಮೈಸೂರು ಸರ್ಕಾರ ಹೇಳಿದ್ದು ಎಂಬತ್ತಡಿ ಮಾತ್ರ ಇಡೀ ಹೈಟು ಡ್ಯಾಮ್ ಹೈಟ್ ಎಂಬತ್ತಡಿ ಮಾತ್ರ ಇರಬೇಕು ಜಾಸ್ತಿ ಇಡಬೇಡಿ ಅಂತ ಹೇಳಿದ್ರಂತೆ ಸೆಂಟ್ರಲ್ ಗೌರ್ಮೆಂಟಿಂದ ಬಂತು ಆದರೆ ಎಷ್ಟು ದೂರದರ್ಶಿತ್ವ ಅಂದರೆ ಇದಕ್ಕಂತಾರೆ ವಿಶ್ವೇಶ್ವರ ಏನವ್ರದು ಅವರು ಫೌಂಡೇಶನ್ ಎಷ್ಟು ಮಾಡಿದರು ಅಂತ ಫೌಂಡೇಶನ್ನು ನೂರ ಮೂವತ್ತಡಿ ಆಗುವಷ್ಟು ಇಟ್ಟಿದ್ದಾರೆ ನೂರ ಮೂವತ್ತಡಿ ಆಗುವಷ್ಟು ಹಾಗಂದ್ರೂ ದೂರದುಂದು ವೆಚ್ಚ ಆಯಿತು ಹಣ ಖರ್ಚಾಗೋಯಿತು ಇಪ್ಪತ್ತೈದು ಸಾವಿರ ರೂಪಾಯಿ ಡ್ಯಾಮಿಗೆ ಕಟ್ಟು ಮಾಡೋದು ಇದೆಯೇನಾದರೂ ಅಂತ ಹೇಳ್ತಿದ್ರಂತೆ ಅಂದರೆ ಎಷ್ಟು ದೂರ ದರ್ಶಿತ್ವ ಅಂದರೆ ಮುಂದೆ ಡ್ಯಾಮ್ ಮುಗಿಯೋ ಹೊತ್ತಿಗೆ ಇವರು ಸೆಂಟ್ರಲ್ ಗೌರ್ಮೆಂಟನ್ನು ಒಪ್ಪಿಸಿಬಿಟ್ಟು ನೂರ ಅಡಿ ಆಗೋಂಗೆ ಪರ್ಮಿಷನ್ ತಂದುಬಿಟ್ರು ನೂರ ಮೂವತ್ತಡಿ ಆಗೋ ಧೈರ್ಯ ಇಟ್ಕೊಂಡೇ ಫೌಂಡೇಶನ್ ಮಾಡಿದ್ದು ನೋಡಿ ಮತ್ತೊಬ್ಬರಾಗಿದ್ದರೆ ಎಂಬತ್ತಡಿ ಫೌಂಡೇಶನ್ ಹಾಕಿ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ ಫೌಂಡೇಶನ್ ಚೇಂಜ್ ಮಾಡೋಕ್ಕಾಗತ್ತಾ ಇದು ಇದು ಲೆಕ್ಕ ಮತ್ತು ಇನ್ನೊಂದು ಅಪರೂಪದ ವಿಷಯ ನನಗೆ ತಿಳಿದು ಬಂದದ್ದು ಇದು ಭಾಳ ವಿಚಿತ್ರವಾದಂಥ ವಿಷಯ ನನ್ನ ಗಮನಕ್ಕೆ ಬಂದದ್ದು ಅದು ಹೇಳಿಬಿಡಬೇಕು ಅನಿಸುತ್ತೆ ನನಗೆ ವಿಶ್ವೇಶ್ವರಯ್ಯನವರು ಅಲ್ಲಿ ಡ್ಯಾಮ್ ಕಟ್ಸಿದ್ರಲ್ಲ ಕೆ ಆರ್ ಎಸ್ ಒಂದು ವಿಚಿತ್ರವಾದ ವಿಷಯ ನಾನು ಕಣ್ಣಿಗೆ ಬಿದ್ದಿದೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ವರ್ಕ್ ಮೆನ್ ಕ್ಲೀರಿಂಗ್ ಗ್ರೌಂಡ್ ಫಾರ್ ಲೇಯಿಂಗ್ ದ ಫೌಂಡೇಶನ್ ಆಫ್ ದ ಡ್ಯಾಮ್ ಫೌಂಡೇಶನ್ ಹಾಕಬೇಕಾದ್ರೆ ಜನಕ್ಕೆ ಕಗಿತಾ ಇದ್ದರಲ್ಲ ಜನ ಅವರಿಗೆ ಒಂದು ಹಳೇ ಕಲ್ಲು ಸಿಕ್ತಂತೆ ಕಲ್ಲು ಚಪ್ಪಡಿ ಅದ್ರ ಮೇಲೆ ಒಂದು ಕೆತ್ತನೆ ಇತ್ತು they uncovered a stone slab dated 1794 1794 na eesvikadanta ondu kallu sikkide bardiddu adar mail en bardidare andre there was a persian inscription on it read in the name of god the compassionate the merciful hazrat tipu sultan the shadow of god the lord bestower of gifts laid the foundation for a dam across the river kaveri to the west of the capital ಅದೇ ಜಾಗದಲ್ಲಿ ಸಾವಿರದ ಏಳ್ನೂರ ತೊಂಬತ್ನಾಲ್ಕರಲ್ಲಿ ಟಿಪ್ಪು ಸುಲ್ತಾನ ಮಾಡಿಸಿದ್ದ ಅಂತ ಮುಂದೆ ಅವನು ಕೊನೆ ಸಾಲ ಎಷ್ಟು ಚೆನ್ನಾಗಿದೆ ನೋಡಿ ದ ಸ್ಟಾರ್ಟ್ ದ ಸ್ಟಾರ್ಟ್ ಈಸ್ ಫ್ರಾಮ್ ಮೀ ಬಟ್ ಇಟ್ಸ್ ಕಂಪ್ಲೀಷನ್ ರೆಸ್ಟ್ ವಿತ್ ಗಾಡ್ ಅಂತ ದ ಸ್ಟಾರ್ಟ್ ಈಸ್ ವಿತ್ ಮೀ ಬಟ್ ಇಟ್ಸ್ ಕಂಪ್ಲೀಷನ್ ರೆಸ್ಟ್ ವಿತ್ ಗಾಡ್ ಅದು ಬಹುಶಃ ಕೊನೆಗೆ ವಿಶ್ವೇಶ ಕೈಯಲ್ಲಿ ಆಗೋದಿತ್ತದು ಅದು ನನಗೆ ಆಶ್ಚರ್ಯ ಅನಿಸುತ್ತೆ ಅಷ್ಟು ಒಂದು ಲಕ್ಷ ರೂಪಾಯಿ ಬರೋದನ್ನು ಕೊಟ್ಟಂಥ ಮನುಷ್ಯ ಇಲ್ಲಿ ಹೇಳ್ತಾರೆ ಬಾಲಬ್ರೂಯಿ ಖಾಲಿಯಾಗಿದೆ ನೂರೈವತ್ತು ರೂಪಾಯಿಗಿಂತ ಹೆಚ್ಚು ಕೊಡಲಾರೆ ಬಾಲಬ್ರೂಹಿ ದೊಡ್ಡ ಜಾಗ ಅಂತ ಹೇಳಿದಿರಂತೆ ಅದಕ್ಕೆ ಡಿ ವಿಜಿ ಸಮಾಧಾನ ಮಾಡ್ತಾರೆ ನೀವು ಯಾಕೆ ತಲೆ ಕೆಡ್ಸ್ಕೋತೀರಿ ಬಾಲಬ್ರೂಹಿ ಹೇಗೂ ಖಾಲಿಯಾಗಿದೆ ಯಾರೂ ಅದಕ್ಕೆ ಬಾಡಿಗೆ ಕೊಡುತ್ತಿಲ್ಲ ನೀವು ಅಲ್ಲಿದ್ದು ನೂರೈವತ್ತು ರೂಪಾಯಿ ಕೊಟ್ಟರೆ ಅಲ್ಲಿ ತೋಟವನ್ನು ಬೆಳೆಸುವ ಖರ್ಚು ಕಟ್ಟಡದ ದುರಸ್ತಿ ಖರ್ಚು ಸರ್ಕಾರಕ್ಕೆ ಹುಟ್ಟುವಳಿಯಾಗುತ್ತದೆ ಅದಿಲ್ಲದಿದ್ದರೆ ಅದು ಹೋಗುತ್ತದಲ್ಲ ನೂರೈವತ್ತು ಕಮ್ಮಿ ಇರ್ಬೋದೇನೋ ಬಾಲಬ್ರೂಿಗೆ ಅಷ್ಟಾದರೂ ಬರುತ್ತಲ್ಲ ಏನೂ ಬರ್ತಾಯಿಲ್ಲ ಈಗ ಅಂತವ್ರು ಹೇಳಿದ್ದಕ್ಕೆ ಉತ್ತರ ಓನ್ಲಿ ವಿಶ್ವೇಶ್ವರ್ಯಂತವ್ರು ಮಾತ್ರ ಕೊಡೋಕ್ಕೆ ಸಾಧ್ಯ ಸ್ವಾಮಿ ಉತ್ತರ ಕೊಡ್ತಾರೆ ಆ ಜಾಗಕ್ಕೆ ಹೆಚ್ಚು ಬಾಡಿಗೆ ಯುಕ್ತವಾಗಿದೆ ನಾನು ಅಷ್ಟು ಕೊಡಲಾರೆ ಚಿಕ್ಕರೆ ಹೋಗ್ಬೋಣ ಚಾನ್ಸು ನೂರ ಐದು ರೂಪಾಯಿ ಸಿಗ್ತಿರ್ ಯಾಕೆ ಹೋಗಬಾರ್ದು ಅಂತ ಅನ್ನಲಿಲ್ಲ ಅವರು ಆ ಜಾಗಕ್ಕೆ ಹೆಚ್ಚು ದುಡ್ಡು ಬರಬೇಕಾದ ನ್ಯಾಯ ನಾನು ಕಮ್ಮಿ ಕೊಟ್ಟು ಆ ಜಾಗಕ್ಕೆ ಅನ್ಯಾಯ ಮಾಡಲಾರೆ ಇದು ವಿಶ್ವೇಶ್ವರ್ಯ ಧರ್ಮ ಒಂದು ಸಲ ಅವರು ಡಿ ವಿ ಜಿ ಮನೆಗೆ ಬಂದುಬಿಟ್ರಂತೆ ಸಾಯಂಕಾಲ ಏಳು ಗಂಟೆಗೆ ಬಂದುಬಿಟ್ರೆ ಮನೆಗೆ ಅನಿರೀಕ್ಷಿತವಾದದ್ದು ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೇಳರಲ್ಲಿ ಆಶ್ಚರ್ಯ ಆಯಿತು ಸಂತೋಷ ಆಯಿತಂತೆ ಅದು ಅವ್ರ ಮಾತಲ್ಲಿ ನೋಡಿ ಹೇಗಿದೆ ನನಗೆ ಹೇಳತೀರದು ಸಂತೋಷ ಮನೆಯೊಳಕ್ಕೆ ಕರೆದುಕೊಂಡು ಬಂದು ಇದ್ದ ತರಕಲು ಕುರ್ಚಿಯಲ್ಲಿ ಕೂಡಿಸಿದ್ದಾಯಿತು ಹತ್ತು ಹದಿನೈದು ನಿಮಿಷ ಮಾತಾದಮೇಲೆ ಅವ್ರು ಹೊರಟರು ಹೋದರು ಮುಂದೆ ಒಂದು ತಿಂಗಳಾದ ಬಳಕೆ ಇನ್ನೊಮ್ಮೆ ಹಾಗೆ ಆಯಿತು ಒಂದು ಮನೆಗೆ ಹೋದಾಗ ನಿಮ್ಮ ಮನೆಗೆ ಬರಬೇಕಂತಿದ್ದೀನಿ ನಾನು ಅಂತ ಹೇಳಿದ್ರಂತೆ ಡಿ ವಿಜ್ಗೆ ನಿಮ್ಮ ಮನೆಗೆ ಬರಬೇಕಂತಿದ್ದೀನಿ ಅದಕ್ಕೆ ಉತ್ತರ ನೋಡಿ ಎಷ್ಟು ಚೆನ್ನಾಗಿದೆ ಇದು ಎರಡು ದೊಡ್ಡವರು ಸೇರಿಕೊಂಡ್ರೆ ಏನಾಗ್ತದೆ ಅಂತ ಅದಕ್ಕೆ ಎರಡು ಚಂದನ ತಿಕ್ಕಿದ್ರು ಕೂಡ ನಮಗೆ ಬರೋದು ವಾಸನೆ ಸುಗಂಧ ವಾಸನೆ ಬರ್ತದೆ ನಮಗೆ ನೋಡಿ ಹೇಗಿದೆ ನಾನು ಕೃತಜ್ಞತೆಯನ್ನು ತಿಳಿಸಿ ಅವರಷ್ಟು ಶ್ರಮ ಪಡಬೇಕಾದದ್ದಿಲ್ಲವೆಂದು ಹೇಳಿದ ಹೊತ್ತಿಗೆ ನಾನೇ ಅವರ ಮನೆಗೆ ಹೋಗುವನೆಂದು ಭಿನ್ನಯಿಸಿದೆ ಅವರು ಹೇಳಿದರು ಹೀಗುಂಟೆ ಮನೆಗೆ ಬರುವವರನ್ನು ಬೇಡವೆನ್ನುತ್ತಾರೆಯೇ ಅಂತ ಕೇಳಿದ್ರಂತೆ ಅದಕ್ಕೆ ಉತ್ತರ ಹೇಗಿದೆ ನೋಡಿ ಕೊಂಚ ತಾಳ್ಮೆಯಿಂದ ಲಾಲಿಸಬೇಕು ತಾವು ನನ್ನ ಮನೆಗೆ ಬರುವುದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದನ್ನು ನಾನು ಕಾಣೆ ತಾವು ಕಾಲಿಟ್ಟ ಕಡೆಗೆ ಈ ಮಾತಿನಲ್ಲಿ ಡಿ ವಿಜಿಗೆ ಬಗ್ಗೆ ಎಷ್ಟು ಗೌರವ ಪ್ರೀತಿ ಆಧಾರ ತುಂಬಿಕೊಂಡಿತ್ತು ಅಂತ ಗೊತ್ತಾಗತ್ತೆ ತಾವು ಕಾಲಿಟ್ಟ ಕಡೆಗೆ ಪರಿಶುದ್ಧವಾಗುತ್ತದೆ ಅದರೊಡನೆ ಸಮಸ್ತ ಶುಭ ಸಂಪತ್ತು ಹರಿದು ಬರುತ್ತದೆ ಆದರೆ ನನ್ನ ಕಾರಣ ಬೇರೆ ಇದೆ ಸ್ವಾಮಿ ತಾವು ಬಂದು ಅಲ್ಲ ಮರುಕುಲು ಖರ್ಚಿಯಲ್ಲಿ ಕುರ್ಚಿ ಹರುಕುಲು ಚಾಪೆ ಕೊಳಕು ಚಿಂದಿಗಳನ್ನು ನೋಡಿ ಮನಸ್ಸಲ್ಲೇ ನೊಂದುಕೊಳ್ಳುತ್ತೀರಿ ನಾನು ಅದನ್ನು ಚೆನ್ನಾಗಿ ಬಲ್ಲೆ ನನ್ನನ್ನು ಒಳ್ಳೆಯ ಸಂಪಾದನೆಯ ಜಾಗಗಳಿಗೆ ನಿಯಾಮಕ ಮಾಡಬೇಕೆಂದು ತಾವು ಮೂರ್ನಾಲ್ಕು ಸಲ ಪ್ರಯತ್ನ ಮಾಡೋಣವಾಯಿತು ನಾನು ಮೂರ್ಖತನದಿಂದ ಒಪ್ಪಿಕೊಳ್ಳದೆ ಹೋದೆ ಅದೆಲ್ಲ ತಮಗೆ ಜ್ಞಾಪಕಕ್ಕೆ ಬಂದು ಮತ್ತೆ ತಾವು ವ್ಯಥೆ ಪಡುವುದಾಗುತ್ತದೆ ಅದಕ್ಕೆ ಅವಕಾಶವಾಗಬಾರದು ಎಂಬುದು ನನ್ನ ತಾತ್ಪರ್ಯ ಅಂತ ಹೇಳಿದ್ರಂತೆ ಹೌದು ಹೌದು ನೀನು ಮೂರ್ಖ ಆಪ್ಸಿನೇಟ್ ಎಂದು ಹೇಳಿ ನಕ್ಕು ಬಿಟ್ಟರು ವಿಶ್ವೇಶ್ವರಯ್ಯನವರು ಇಬ್ಬರು ಯಾರು ದೊಡ್ಡವರು ನೋಡಿ ಎಷ್ಟಿದೆ ಇಬ್ಬರದು ಸಾಧ್ಯತೆ ಇದನ್ನೆನೆಸ್ಕೊಂಡು ಇವತ್ತು ನಾವು ಒಂದು ರೀತಿಯಿಂದ ನನಗನ್ಸೋ ಮಟ್ಟಿಗೆ ಮನಸ್ಸು ತೃಪ್ತಿ ಆದದ್ದು ಅಂದರೆ ಒಂಬತ್ತು ದಿವಸದ ಹಿಂದೆ ಅವರ ಪುಣ್ಯತಿಥಿ ಏಪ್ರಿಲ್ ಹದಿನಾಲ್ಕು ಅದನ್ನ ನೆನೆಸ್ಕೊಂಡು ಇವತ್ತೊಂದು ಸಣ್ಣದೊಂದು ವರ್ಷ ನುಡಿನಮನ ಆಯಿತು ಈ ಕಾಲದಿಂದ ಅಂತ ಅಂದ್ಕೊಂಡು ಈ ಮಾತನ್ನು ನಿಲ್ಲಿಸಿ ನಾಳೆಗೆ ಮತ್ತೆ ಬೆಳೆಸೋಣ ನಮಸ್ಕಾರ